ಸಕಲಗುಣನವೋಷ್ಯಪೇದ ಪೂರ್ಣಾನೋ ಗುರು ಪರಮಶ್ಚಿಂತ ಜನ್ಮಸ್ಥೋನ್ಮಯದಶಾಚೇಷಿಜ್ಞಸ್ವರ ತೇನೆ ಬ್ರಹ್ಮಹೃದವೇ ಮುಹ್ಯಂತ ಸೂರಯ ತೇಜೋಪಾರೃತ ಯಥ ವಿಮಯ ಯತ್ರಿಸರ್ಗೋ ಮೃಷ ನಾಂ ಸ್ವೇನ ಸದಾ ನಿರಸ್ತುಹಕರ ಧೀಮಹ धर्म वैराग्य भगवत ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗವತ್ಪದನ್ ಮಂದೇ ನಿರಂತರನುಡಮೂಕೋಪಿ ವಗ್್ಮೀ ಜಡಮತಿರಿ ಜುರ್ಜಾತೆಮೂಲ ಸಕಲವಚನಚೇತೋ ದೇವತಾರತೀ ಸಾ ಮಂವತಸ ನಿಧತ್ತಿ ಮಾನಸೆ ಚ ನಮೋಸ್ತಾತ್ವಿ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ಹಿ ನೌಮನ್ಯಾದ ಜಯ ಮುನೀನ್ ಶ್ರೀಪದರಟ್ಸನ್ಮಣೀನ್ ವ್ಯಾಸಾರಿಯನ್ ವಿವಿಧಗಮ್ಜುಹರನ್ ಶ್ರೀವಾದಿರಿ ವಂದೇಹಂಸವರ ರಘುತ್ತಮಗುರುೂನ್ ವೈದಘ್ಯವಾರಾಂಧೀನ್ ಶ್ರೀಸತ್ಯವ್ರತರೀಂದ್ರಮುನಿಪನ್ ಸದ್ಬೋಧ ಸನವಾನ್ ಸತ್ಯಕರಾಬ್ಜೋತ್ಥಾನ್ ಪಂಚಾಶ್ವರ್ಷಪೂಜೋದತೀರ್ಥಾರ್ಯಾನ್ ನೌಮಿನ್ಯ್ಯಾಧಾರತಾನ್ ಯ ಆಶು ಹೃದಯಗ್ರಂಥಿಂ ನಿರ್ಜಿಹೀರ್ಷುಃ ಪರಾತ್ಮನಃ ವಿಧಿನೋಪಚರೆ ದೇವಂ ತಂತ್ರೋಕ್ತೇನ ಚ ಕೇಶವಂ ಪರಮಾತ್ಮನ ಅನುಗ್ರಹದಿಂದ ಹೃದಯಗ್ರಂಥಿಂ ನಿರ್ಜಿಗೀರ್ಷು ತನ್ನ ಈ ಅಂತಃಕರಣದ ಬಂಧನವನ್ನು ಕಳೆದುಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದವ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ತಂತ್ರಸಾರದಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಹೇಳಿದ ಕ್ರಮದಲ್ಲಿ ವಿಷ್ಣು ತಂತ್ರದಲ್ಲಿ ಹೇಳಿದ ಕ್ರಮದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಅಂತಃಕರಣದ ಬಂಧನವನ್ನು ಕಳೆದುಕೊಳ್ಳೋದು ಅಂದರೆ ಸಂಸಾರ ಬಂಧನವನ್ನು ಕಳೆದುಕೊಳ್ಳೋದು ಅಂತೇ ಅರ್ಥ ಸಂಸಾರ ಇರೋವರೆಗೆ ಈ ಜಡವಾದ ಅಂತಃಕರಣದ ಮನಸ್ಸಿನ ಬಂಧ ನಮಗಿದ್ದೇ ಇರ್ತದೆ ಈ ಜಡವಾದ ಅಂತಃಕರಣ ಮನಸ್ಸು ಹೋಗೋದು ಅಂದರೆ ಲಿಂಗದೇಹ ಭಂಗವಾದಾಗಲೇ ಹೋಗೋದು ಮೋಕ್ಷ ಆಗೋದು ಅಂತೇ ಅರ್ಥ ಹೀಗಾಗಿ ಹೃದಯಗ್ರಂಥಿಹಿ ಅಂದರೆ ಅಂತಃಕರಣ ಮನಸ್ಸು ಆ ಮನಸ್ಸಿನ ಬಂಧ ಸಂಸಾರದ ಬಂಧ ಇದು ಹೋಗಬೇಕು ಅಂತಾದರೆ ಅಪರೋಕ್ಷ ಜ್ಞಾನವಾಗಬೇಕು ಅಪರೋಕ್ಷ ಜ್ಞಾನಕ್ಕಾಗಿ ನಮ್ಮ ಮನಸ್ಸು ಪರಿಶುದ್ಧ ಆಗಬೇಕು ಮನಸ್ಸು ಶುದ್ಧವಾಗಬೇಕಾದರೆ ಭಗವಂತನ ಪೂಜೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅದಕ್ಕಾಗಿ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಪೂಜೆಯನ್ನು ಮಾಡಬೇಕಾದದ್ದು ಕರ್ತವ್ಯ ಮಾಡಬೇಕಾದರೆ ಗುರುಗಳ ಉಪದೇಶವನ್ನು ಪಡೆಯಬೇಕು ಅವರ ಮಾರ್ಗದರ್ಶನದಲ್ಲಿ ಭಗವಂತನ ಮಹಿಮೆಯನ್ನೂ ತಿಳಿಯಬೇಕು ಪರಮಾತ್ಮನ ಪೂಜಾ ವಿಧಾನವನ್ನೂ ಗುರುಗಳಿಂದ ತಿಳಿದುಕೊಂಡು ಮಾಡಬೇಕು ಲಬ್ಧ್ವಾಚ ಅವ್ಯಗ್ರಮಾಚಾರ್ಯಂ ತೇನ ಸಂದರ್ಶಿತಾಗಮಃ ಮಹಾ ಪುರುಷಮಭ್ಯರ್ಚೇತ್ ಮೂರ್ತಿಯ ಅಭಿಮತಯ ಆತ್ಮನಃ ಪರಮಾತ್ಮನ ಅರ್ಚನೆಯನ್ನು ಮಾಡಬೇಕಾದರೆ ಲಬ್ಧ್ವಾ ಚವ್ಯಗ್ರಮಾಚಾರ್ಯ ಅವ್ಯಗ್ರತ್ವ ಆಚಾರ್ಯ ಲಬ್ಧ್ವಾ ಆಚಾರ್ಯರನ್ನು ಇವನು ಗುರುಗಳನ್ನು ಹುಡುಕಬೇಕು ಹೇಗೆ ಹುಡುಕಬೇಕು ಅಂದರೆ ಅವ್ಯಗ್ರಂ ಅಂದರು ಅವ್ಯಗ್ರಂ ಅಂದರೆ ಅವ್ಯಗ್ರಂ ಯಥಾಭಾವತಿ ತಥಾ ಕ್ರಿಯಾವಿಶೇಷಣ ಅಂತಾರದಕ್ಕೆ ವ್ಯಗ್ರನಾಗದೆ ಅವಸರ ಮಾಡಿ ಗಡಿಬಿಡಿಯಲ್ಲಿ ತೋಚದೆ ಯಾರು ಕಂಡವರನ್ನು ಗುರು ಅಂತ ಸ್ವೀಕಾರ ಮಾಡಿ ಅವರನ್ನು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಬಾರದು ಪರೀಕ್ಷೈವ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವ್ರಜೆ ಶಿಷ್ಯ ಗುರುಗಳನ್ನು ಸ್ವೀಕಾರ ಮಾಡಬೇಕಾದರೆ ಪರೀಕ್ಷೆ ಇವೆ ಅವರ ಪರೀಕ್ಷೆಯನ್ನು ಮಾಡಿ ಸ್ವೀಕಾರ ಮಾಡಬೇಕು ಗುರುಗಳ ಪರೀಕ್ಷೆಯನ್ನು ಮಾಡುವುದು ಅಂದರೆ ಇವನಿಗೇನು ಬರೋದಿಲ್ಲ ಅಂತ ಗುರುಗಳ ಹತ್ರ ಹೋಗಿರ್ತಾನೆ ಅವರ ಪರೀಕ್ಷೆಯನ್ನು ಇವನು ಹೇಗೆ ಮಾಡೋದು ಅಂತ ಆ ತರಹದ ಎಲ್ಲ ಗ್ರಂಥಗಳ ಪ್ರತಿಯೊಂದು ವಾಕ್ಯ ವಾಕ್ಯಾರ್ಥಗಳು ಇವನಿಗೆ ಬರತ್ತೋ ಬರೋದಿಲ್ವೋ ಇವುಗಳ ಪರೀಕ್ಷೆ ಅಂತ ತಾತ್ಪರ್ಯ ಅಲ್ಲ ಇವರು ವಿಷ್ಣು ಭಕ್ತರು ಹೌದೋ ಅಲ್ವೋ ಶುದ್ಧವಾದ ಸಾಂಪ್ರದಾಯಿಕವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವವರು ಹೌದೋ ಅಲ್ವೋ ಅಂತ ಸುತ್ತಮುತ್ತಲಿನ ಹತ್ತಾರು ಜನಗಳಿಗೆ ವಿದ್ವಾಂಸರಿಗೆ ಕೇಳಿ ತಿಳಿದುಕೊಂಡ್ರೆ ಸಾಕು ಇವರು ಜೀವಬ್ರಹ್ಮಭೇದವನ್ನು ಪ್ರತಿಪಾದನೆ ಮಾಡುತ್ತಾರೆ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವವರು ಸತ್ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳೋದಿಲ್ಲ ಈ ಶುದ್ಧವಾದ ವೈಷ್ಣವ ಸಂಪ್ರದಾಯಕ್ಕನುಗುಣವಾಗಿ ವ್ಯಾಖ್ಯಾನ ಮಾಡುವವರು ಪಾಠ ಪ್ರವಚನ ಮಾಡುವವರು ಯಾವುದೇ ತರಹದ ಕಾಮಕ್ರೋಧಾಜ ದೋಷಗಳಿಗೆ ಬಲಿ ಇದ್ದವರು ಪರಿಪೂರ್ಣವಾಗಿ ಕಾಮಕ್ರೋಧಾಜಗಳಿಂದ ಮುಕ್ತರಾದವರು ಅಂತ ಅರ್ಥ ಅಲ್ಲ ರಾಗದ್ವೇಷಾದಿಗಳ ಮೂಲಕವಾಗಿ ಪಾಠ ಹೇಳುವಾಗ ಆ ರಾಗದ್ವೇಷಗಳ ಪರಿಣಾಮ ಅದರ ಮೇಲೆ ಮಾಡಿಕೊಂಡು ನನಗೆ ಸರಿಯಾಗಿ ಪಾಠ ಹೇಳದೆ ತೊಂದರೆ ಕೊಡುವಂಥವರಂತೂ ಅಲ್ಲ ಸರಿಯಾಗಿ ನನಗೆ ಪಾಠ ಪ್ರವಚನವನ್ನು ಮಾಡುತ್ತಾರೆ ವಿಷ್ಣು ಭಕ್ತರಾಗಿದ್ದಾರೆ ಇಷ್ಟನ್ನು ಸುತ್ತಮುತ್ತಲಿನ ಜನರಿಂದ ಕೇಳಿ ಆಲೋಚನೆ ಮಾಡಿ ತಿಳಿದುಕೊಳ್ಳಬೇಕು ಅಂತ ಇಷ್ಟೇ ತಾತ್ಪರ್ಯ ಅದರಂತೆ ಗುರುಗಳು ಕೂಡ ಶಿಷ್ಯನನ್ನು ತಾವು ಸ್ವೀಕಾರ ಮಾಡಬೇಕಾದರೆ ಅವರೂ ಆಲೋಚನೆ ಮಾಡಿ ಸ್ವೀಕಾರವನ್ನು ಮಾಡುತ್ತಾರೆ ಪರೀಕ್ಷೆಯುವ ಗುರುಶಿಷ್ಯಂ ಶಿಷ್ಯಓಪಿ ಗುರುಮಾವೃಜಿ ಇವನಿಗೆ ನಿಜವಾಗಿ ತತ್ವಜ್ಞಾನವನ್ನು ಪಡೆಯುವ ಅರ್ಹತೆ ಯೋಗ್ಯತೆ ಇದೆಯೋ ಇಲ್ಲವೋ ಅಂತ ಅನೇಕ ತರಹದ ಪರೀಕ್ಷೆಗಳನ್ನು ಮಾಡಿ ಪ್ರಾಮಾಣಿಕವಾಗಿ ತತ್ವಜ್ಞಾನವನ್ನು ಪಡೆಯಬೇಕು ಅನ್ನುವ ಅಪೇಕ್ಷೆ ಇದೆ ಅಪೇಕ್ಷೆ ಮಾತ್ರ ಅಲ್ಲ ಅರ್ಹತೆ ಇದೆ ಅನ್ನುವುದನ್ನು ಕಂಡು ಗುರುಗಳು ಉಪದೇಶ ಮಾಡಬೇಕು ಅನ್ಯಥಾ ನರಕಾಯಿವ ಇಲ್ಲದೇ ಇದ್ದರೆ ನರಕನೇ ಆಗ್ತದೆ ಯಾವುದೋ ಗುರುಗಳನ್ನು ಇವನು ಸೇರಿದ ಆ ಗುರುಗಳು ಯಾವುದೋ ತತ್ವವನ್ನು ಉಪದೇಶ ಮಾಡುತ್ತಾರೆ ಜೀವಬ್ರಹ್ಮಭೇದವನ್ನು ಉಪದೇಶ ಮಾಡೋದಿಲ್ಲ ಆ ಭೇದವನ್ನು ಸಾಮ್ಯವನ್ನು ಅಥವಾ ತಾರತಮ್ಯಕ್ಕೆ ವ್ಯತ್ಯಾಸವನ್ನು ಜಗನ್ಮಿಥ್ಯಾತ್ವಾದಿಗಳನ್ನು ಇನ್ನನೇಕರಹದ ವಾದಗಳಿವೆ ಯಾವುದೋ ಒಂದನ್ನು ಅವರು ಉಪದೇಶ ಮಾಡಿದರೆ ಅದನ್ನೇ ಸರಿ ಅಂತ ತಿಳಿದು ಇವನು ನಡೆದು ಬಿಟ್ಟ ನರಕನೇ ಆಗುತ್ತೆ ಆದ್ದರಿಂದ ಪರೀಕ್ಷೆ ಮಾಡೇನೇ ಗುರುಗಳನ್ನು ಶಿಷ್ಯರು ಆರಿಸಬೇಕು ಅಂತ ಒಂದು ಸರಿ ಗುರುಗಳು ಅಕಸ್ಮಾತ್ ಪರೀಕ್ಷೆ ಮಾಡದೆ ಶಿಷ್ಯರನ್ನು ಸ್ವೀಕಾರ ಮಾಡಿದರೆ ಗುರುಗಳಿಗೂ ನರಕವಾಗತ್ತೆ ಅಂತ ಪ್ರಶ್ನೆ ಗುರುಗಳಿಗೆ ಸ್ವರ್ಗ ಆಗುವುದಿಲ್ಲ ಅವರೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಾಗತ್ತೆ ಪಾಪ ಪರಿಹಾರಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತಂಗ್ ಗುರೋಸ್ತಥ ನಾಲ್ಕು ವಿಧವಾದ ಭಗವಂತನ ತ್ಯಾಗಗಳನ್ನು ಹೇಳಿದ್ದಾರೆ ಯಸ್ತಿತ್ಯಾದ ಸಚಿವಿದಗುಂ ಸಖಾಯಂ ಎಂಬುದಾಗಿ ಐತರೆಯ ಉಪನಿಷತ್ ಭಾಷ್ಯದಲ್ಲಿ ಕೊನೆಗೆ ಹೇಳುವಾಗ ಅದರಲ್ಲಿ ಇದು ನಾಲ್ಕನೆಯ ತರಹ ತ್ಯಾಗ ಸಣ್ಣದಿದು ತಾನು ಸ್ವತಃ ಜೀವಬ್ರಹ್ಮಿಖ್ಯಾದಿಗಳನ್ನು ತಿಳಿದುಕೊಳ್ಳುವುದು ದೊಡ್ಡ ತ್ಯಾಗ ಅಯೋಗ್ಯರಿಗೆ ಬ್ರಹ್ಮೋಪದೇಶ ಮಾಡುವುದೇನಿದೆ ಇದು ಭಗವಂತನ ತ್ಯಾಗ ಮಾಡಿದಾಗೇನೇ ಲೆಕ್ಕ ಆದರೆ ಚತುರ್ಥ ತ್ಯಾಗ ಇದು ಇದರಿಂದ ಇವನಿಗೆ ಸ್ವರ್ಗವಾಗುವುದಿಲ್ಲ ಸ್ವರ್ಗಕ್ಕೆ ಪ್ರತಿಬಂಧ ಆಗ್ತದೆ ಆ ಪ್ರತಿಬಂಧಕ ಪಾಪವನ್ನು ಕಳೆದುಕೊಳ್ಳಬೇಕಾದರೆ ತಮಸ್ಸಾಗುವಂತಹ ತ್ಯಾಗ ಒಂದು ನರಕ ಆಗುವ ತ್ಯಾಗ ಮತ್ತೊಂದು ಇದು ಸ್ವರ್ಗಕ್ಕೆ ಪ್ರತಿಬಂಧಕ ಆಗುವಂತಹ ತ್ಯಾಗ ಈ ತರಹದ ತ್ಯಾಗವನ್ನು ಮಾಡಿದಾಗ ಪರಿಹಾರಕ್ಕಾಗಿ ಇವನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಆ ಮಹಾವ್ರತ ಅಂತ ಹೇಳಿದ್ದಾರೆ ಅದನ್ನು ತಿಳಿಸುವಂತಹ ಏನು ಸೂಕ್ತಗಳಿವೆ ಅವುಗಳನ್ನು ಶತವಾರಂ ನೂರು ಸಲ ಪಾರಾಯಣ ಮಾಡಿ ಜಪ ಮಾಡಿ ನಾನು ಅಯೋಗ್ಯರಿಗೆ ಮಾಡಿದ ಬ್ರಹ್ಮೋಪದೇಶದಿಂದ ಬಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಗುರುಗಳಿಗೂ ಹೇಳಿದ್ದಾರೆ ಇದರ ತಾತ್ಪರ್ಯ ಏನಾಯಿತು ಹಾಗಾದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಕೆಲಸ ಅಂದರೆ ಅದನ್ನು ಮಾಡಬಾರದು ಅಂತ ಅರ್ಥ ಇಲ್ಲಿ ಎರಡು ರೀತಿಯಿಂದ ಅವ್ಯಗ್ರಂ ಆಚಾರ್ಯಂ ಅವ್ಯಗ್ರಂ ಲಬ್ಧ್ವಾ ಅಂತ ಹೀಗೆ ಆವೃತ್ತಿಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಸತ್ಯಾಭಿನಮ ತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ ಅದರಿಂದ ಎರಡೂ ತರಹದ ಅರ್ಥವನ್ನು ನಾವು ಮಾಡಿಕೊಂಡು ಹಾಗಾಗತ್ತೆ ಯಾಕೆಂದರೆ ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು ಅನ್ನೋದು ಈ ಶ್ಲೋಕದಲ್ಲಿ ಬಂದಿಲ್ಲ ಆಚಾರ್ಯಂ ಅವ್ಯಗ್ರಂ ಲಭ್ವ ಆಚಾರ್ಯರನ್ನು ಅವ್ಯಗ್ರವಾಗಿ ಗಡಿಬಿಡಿ ಮಾಡದೆ ಮನಸ್ಸಿಗೆ ವ್ಯಗ್ರತೆಯಿಂದ ಅವಸರದಲ್ಲಿ ಸ್ವೀಕರಿಸದೆ ಆಲೋಚನೆ ಮಾಡಿ ಪರೀಕ್ಷೆ ಮಾಡಿ ಸ್ವೀಕರಿಸಬೇಕು ಗುರುಗಳು ಶಿಷ್ಯನನ್ನು ಪರಿ ಸ್ವೀಕಾರ ಮಾಡುವಾಗ ಪರೀಕ್ಷೆ ಮಾಡಬೇಕು ಅಂತ ಶ್ಲೋಕದಲ್ಲಿ ಬಂದಿಲ್ಲ ಅದಕ್ಕೆ ಅವರಂತಾರೆ ಅವ್ಯಗ್ರಂ ಆಚಾರ್ಯಂ ಶಿಷ್ಯನನ್ನು ಸ್ವೀಕರಿಸುವಾಗ ಅವ್ಯಗ್ರರಾಗಿರುವ ಆಚಾರ್ಯರನ್ನು ಶಿಷ್ಯ ತಾನು ಪಡೆಯುವಾಗಲೂ ಅವ್ಯಗ್ರಂ ಲಬ್ಧ್ವ ಒಂದು ಕ್ರಿಯಾ ವಿಶೇಷಣ ಇನ್ನೊಂದು ಗುರುಗಳಿಗೆ ವಿಶೇಷಣ ಅವ್ಯಗ್ರಂ ಆಚಾರ್ಯಂ ಶಿಷ್ಯನನ್ನು ಸ್ವೀಕರಿಸುವಾಗ ಬಹಳ ಕಾಳಜಿಯನ್ನು ವಹಿಸುವಂತಹ ಪರೀಕ್ಷೆ ಮಾಡೇ ಶಿಷ್ಯನನ್ನು ಸ್ವೀಕಾರ ಮಾಡುವ ಆಚಾರ್ಯರನ್ನು ಅವ್ಯಗ್ರಂ ಲಬ್ಧ್ವ ತಾನೂ ಸ್ವೀಕಾರ ಮಾಡುವಾಗ ಬಹಳ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಿ ತೇನ ಸಂದರ್ಶಿತಾಗಮಃ ಅವರ ಮಾರ್ಗದರ್ಶನದಲ್ಲಿ ಇವನು ಪರಮಾತ್ಮನ ಅರ್ಚನೆಯನ್ನು ಮಾಡಬೇಕು ಅಂತ ಆವೃತ್ತಿಯನ್ನು ಮಾಡಿಕೊಳ್ಳುವುದರಿಂದ ತಾತ್ಪರ್ಯದಲ್ಲಿ ಹೇಳಿದ ವಿಷಯ ಮೂಲದಲ್ಲಿ ನಮಗೆ ಸಿಕ್ಕಂತೆ ಆಗತ್ತೆ ಅಂತ ಸತ್ಯಾಭಿರಮ ತೀರ್ಥರ ಅಭಿಪ್ರಾಯ ಮಹಾಪುರುಷ ಅಭ್ಯರ್ಚೆ ಮೂರ್ತಿಯ ಅಭಿಮತಯ ಆತ್ಮನಃ ತನಗೆ ಯಾವುದು ಇಷ್ಟವಾದಂತಹ ಮೂರ್ತಿ ಕೃಷ್ಣ ರಾಮ ನರಸಿಂಹ ವೇದವ್ಯಾಸ ಹಯಗ್ರೀವ ಮೊದಲಾದ ಮೂರ್ತಿಗಳನ್ನು ಪೂಜೆ ಮಾಡಬೇಕು ಅಂತ ತಿಳಿಸಿದ್ದಾರೆ ಹೇಗೆ ಶುಚಿ ಸಮ್ಮುಖ ಆಸೀನ ಪ್ರಾಣ ಸಂಯಮನಾದಿಭಿ ಶುಚಿ ಶುದ್ಧವಾಗಬೇಕು ಮೊದಲು ಸ್ನಾನಾದಿಗಳನ್ನು ಮಾಡಿಕೊಂಡು ಮೊದಲಿಗೆ ಪ್ರಾತಃ ವಿಧಿಗಳನ್ನು ಮುಗಿಸಿ ಶೌಚ ಮೃತ್ಕಾ ಶೌಚಾದಿಗಳನ್ನು ಮಾಡಿಕೊಂಡು ಸ್ನಾನದಿಂದ ಬಾಹ್ಯವಾದ ಶುದ್ಧಿಯನ್ನು ಪಡೆದುಕೊಳ್ಳಬೇಕು ಮನಸ್ಸಿನಲ್ಲಿಯೂ ಇರುವ ಕಾಮಕ್ರೋಧಾದಿಗಳನ್ನು ಈ ವಿಶೇಷವಾಗಿ ಪೂಜಾ ಸಂದರ್ಭದಲ್ಲಿ ಆದರೂ ನಾನು ಮನಸ್ಸಿನಲ್ಲಿ ಉಳಿಸಿಕೊಳ್ಳಬಾರದು ಅಂತ ಸಂಕಲ್ಪಪೂರ್ವಕವಾಗಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಸಮ್ಮುಖ ಆಸೀನಃ ದೇವರ ಎದುರಿನಲ್ಲಿ ಕೂಡಬೇಕು ಶುದ್ಧನಾಗಿ ದೇವರ ಸಮ್ಮುಖದಲ್ಲಿ ತಾನು ಕುಳಿತು ಪ್ರಾಣ ಸಂಯಮನಾದಿ ವಿಹಿ ಮಾಡಿಕೊಂಡು ಪಿಂಡಂ ಸಂಶೋಧ್ಯ ದೇಹವನ್ನು ಪರಿಶುದ್ಧ ಮಾಡಿಕೊಂಡು ಸಂನ್ಯಾಸಕೃತ ರಕ್ಷ ತನ್ನ ದೇಹದಲ್ಲಿ ರಕ್ಷೆಯನ್ನು ನಾನಾ ದೇವತೆಗಳ ಭಗವದ್ ರೂಪಗಳ ತತ್ವನ್ಯಾಸ ಮಾತೃಕಾನ್ಯಾಸ ಮೊದಲಾದವುಗಳಿಂದ ಆ ಎಲ್ಲ ಭಗವಂತನ ವಿಶೇಷವಾದ ಸನ್ನಿಧಾನ ತನ್ನ ದೇಹದ ವಿವಿಧ ಭಾಗಗಳಲ್ಲಿ ಬರುವಂತೆ ಪ್ರಾರ್ಥಿಸಿ ಅದೇ ಒಂದು ರಕ್ಷೆ ಎಂಬುದಾಗಿ ಭಾವಿಸಬೇಕು ಇಂತಿಂತಹ ಅವಯವಗಳಿಗೆ ಇಂತಿಂತಹ ದೇವತೆಗಳು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರಲ್ಲ ಹಿರಿಯರು ಹಾಗೇ ಈ ತನ್ನದೇ ಆದಂತಹ ದೇಹದಲ್ಲಿರುವ ಬೇರೆ ಬೇರೆ ಅಂಗಗಳಲ್ಲಿ ಅಂಗುಲಿಗಳಲ್ಲಿ ಪರ್ವಗಳಲ್ಲಿ ಪರಮಾತ್ಮನ ಬೇರೆ ಬೇರೆ ರೂಪಗಳು ಹಾಗೂ ಭಗವದ್ ಅಧೀನರಾದ ದೇವತೆಗಳಿದ್ದಾರೆ ಅಂತ ತಿಳಿದು ತಾನು ತನ್ನ ದೇಹ ಎಲ್ಲ ಆ ಭಗವಂತನಿಂದ ಭಗವದ್ಭಕ್ತರಾದ ದೇವತೆಗಳಿಂದ ಸುರಕ್ಷಿತವಾಗಿದೆ ಯಾವುದೇ ಆಸುರಿ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ಜಪ ಪಾರಾಯಣ ದೇವತಾರ್ಚನೆಯನ್ನು ಮಾಡುವುದಕ್ಕೆ ಸಿದ್ಧವಾಗಿದೆ ಅಂತ ಭಾವಿಸಿಕೊಳ್ಳಬೇಕು ಸನ್ಯಾಸಕೃತ ರಕ್ಷ ಅರ್ಚೆಯೇ ಧರಿಂ ಅರ್ಚಾದೌ ಹೃದಯೇ ವಾಪಿ ಯಥಾಲಬ್ಧೋಪಚಾರಕೈ ದ್ರವ್ಯಕ್ಷಿತ್ಯತ್ಮಲಿಂಗಾ ನಿಷ್ಪಾದ್ಯ ಪ್ರೋಕ್ಷಚಾಸನಂ ಅರ್ಚಾದವು ಪ್ರತಿಮಾದಿಗಳಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬಹುದು ಹೃದಯೇವಾಪಿ ಹೃದಯದಲ್ಲಿಯೂ ಆ ಭಗವಂತನ ಪೂಜೆಯನ್ನು ಯಥಾಲಬ್ಧೋಪಚಾರಕೈ ತನ್ನ ಶಕ್ತಿಗೆ ಅನುಗುಣವಾಗಿ ಲಬ್ಧವಾದ ಏನೋ ಉಪಚಾರ ಸಾಧನವಾದ ದ್ರವ್ಯಗಳಿವೆ ಅಂತಹ ಸ ದ್ರವ್ಯಗಳಿಂದ ಪೂಜೆಯನ್ನು ಮಾಡಬೇಕು ದ್ರವ್ಯಕ್ಷಿತ್ಯತ್ಮಲಿಂಗಾ ನಿಷ್ಪಾದ್ಯ ಪ್ರತಿಮಾದಿಗಳಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಮೊದಲಿಗೆ ಪ್ರತಿಮೆಯನ್ನು ಸಂಪಾದನೆ ಮಾಡಿಕೊಂಡಿರಬೇಕು ಸಂಪಾದನೆ ಮಾಡಿ ಆಮೇಲೆ ಪ್ರತಿಮೆಯಲ್ಲಿ ಪೂಜೆ ಮಾಡುವುದು ಎಂತಹ ಪ್ರತಿಮೆ ದ್ರವ್ಯ ಕ್ಷಿತಿ ಆತ್ಮ ಅದರ ಅರ್ಥವನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ ದ್ರವ್ಯಲಿಂಗಂ ಶಿಲಾದ್ಯಂ ಸ್ಯಾ ದ್ರವ್ಯರೂಪವಾದ ಪ್ರತಿಮೆ ಅಂದರೆ ಅದು ಶಿಲಾಮಯವಾದ ಪ್ರತಿಮೆ ಆಗಬಹುದು ಪಂಚಲೋಹದಿಂದ ಮಾಡಿದ ಪ್ರತಿಮೆ ತಾಮ್ರ ಇತ್ಯಾದಿಗಳಿಂದ ಮಾಡಿದ ಪ್ರತಿಮೆಯಾಗಿರಬಹುದು ಅದಕ್ಕೆ ದ್ರವ್ಯಲಿಂಗ ಅಂತಾರೆ ಲೀನ ಅರ್ಥಂ ಗಮಯತೀತಿ ಲಿಂಗಂ ಲೀನವಾದ ಅಪ್ರಕಟವಾದ ಅರ್ಥವನ್ನು ನಮಗೆ ತಿಳಿಸಿಕೊಡುವ ವಸ್ತುವಿಗೆ ಲಿಂಗ ಅಂತ ಕರೆಯೋದು ಲಿಂಗಾ ಲಿಂಗ ಅಂದರೆ ಆ ರುದ್ರದೇವರ ಲಿಂಗ ಒಂದೇ ಲಿಂಗ ಅಂತ ಭಾವಿಸಬೇಡಿ ಲಿಂಗ ಅನ್ನುವ ಶಬ್ದದ ಅರ್ಥ ಲೀನವಾದ ಅರ್ಥವನ್ನು ತಿಳಿಸಿಕೊಡುವುದಕ್ಕೆ ಸಾಧನವಾದದ್ದ್ಯಾವುದೋ ಅದು ಲಿಂಗ ಬೆಂಕಿ ಅಗ್ನಿ ಲೀನವಾಗಿರ್ತದೆ ಎಲ್ಲಿಯೋ ಪರ್ವತದ ಕೆಳಗೆ ಇದೆ ನನಗೆ ಕಾಣಿಸ್ತಾ ಇರೋದಿಲ್ಲ ಮೇಲೆ ಹೊಗೆ ಮಾತ್ರ ಕಾಣಿಸ್ತದೆ ಅಗ್ನಿ ಇದೆ ಅಂತ ನಾನು ಊಹೆ ಮಾಡ್ತೇನೆ ಆ ಧೂಮ ಇದು ಲಿಂಗ ಹೊಗೆ ಯಾಕೆ ಕಾಣದ ಅಗ್ನಿಯನ್ನು ತಿಳಿಸಿಕೊಡುವುದಕ್ಕೆ ಸಾಧನ ಆಯಿತು ಹಾಗೆ ನಮ್ಮೆಲ್ಲರಿಗೆ ದೇವರು ಕಾಣಿಸ್ತಾ ಇಲ್ಲ ಕಾಣಿಸದೇ ಇರುವಂತಹ ದೇವರ ಅನುಸಂಧಾನ ನಮ್ಮಲ್ಲಿ ಬರುವಂತೆ ಮಾಡುವುದಕ್ಕೆ ಈ ಪ್ರತಿಮೆ ಒಂದು ಮಾಧ್ಯಮವಾಗುತ್ತೆ ಅನ್ನುವುದಕ್ಕಾಗಿ ಅದನ್ನು ಲಿಂಗ ಅಂತ ಕರೆಯುವುದು ಅದು ವಿಷ್ಣು ಲಿಂಗ ಆಗಬಹುದು ಶಿವಲಿಂಗ ಆಗಬಹುದು ಯಾರ್ದಾದರೂ ಆಗ್ಬೋದು ಪೂಜೆ ಮಾಡಬೇಕಾದ್ರೆ ಲಿಂಗ ಶಬ್ದದ ಅರ್ಥ ಯಾವುದಾದರೂ ಆಗ್ಬೋದು ಅಂತ ಹೇಳ್ತೇನೆ ಪೂಜೆ ಮಾಡುವುದು ವಿಷ್ಣುವಿನ ಪ್ರತಿಮೆಯನ್ನೇ ಲಿಂಗವನ್ನು ವಿಷ್ಣು ಪೂಜೆಯ ನಂತರ ವಿಷ್ಣು ಪೂಜೆ ಮುಗಿದ ಮೇಲೆ ಪರಮಾತ್ಮನ ಪರಿವಾರ ಎಂಬುದಾಗಿ ರುದ್ರದೇವರಿಗೆ ಪೂಜೆಯನ್ನು ಮಾಡಿ ಸಮರ್ಪಣೆ ಮಾಡಬಹುದು ದೇವರ ಪೂಜೆ ಮಾಡುವಾಗ ಲಕ್ಷ್ಮೀ ಪ್ರಾಣ ಗರುಡ ಶೇಷರ ಪೂಜೆ ಮಾತ್ರ ಇರುತ್ತದೆ ಅರ್ಚಾದೋ ದ್ರವ್ಯಲಿಂಗ ಇನ್ನು ಕ್ಷಿತಿಲಿಂಗ ಆತ್ಮಲಿಂಗಂ ಮನೋಮಯಂ ಪೃಥ್ವಿಯಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡುವುದು ಅಂದರೆ ಸ್ಥಂಡಿಲ ಸ್ಥಂಡಿಲದಲ್ಲೇ ಭಗವಂತನ ಆವಾಹನೆಯನ್ನು ಪೂಜೆ ಮಾಡಿ ಪೂಜನೆ ಮಾಡುವುದುಂಟಲ್ಲ ಅದು ಒಂದು ತರಹದ ಪೂಜಾ ಅಧಿಷ್ಠಾನ ಅದಕ್ಕೆ ಕ್ಷಿತಿಲಿಂಗ ಅಂತಾರೆ ಆತ್ಮಲಿಂಗ ಅಂದರೆ ಮನೋಮಯವಾದದ್ದು ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಮನಸ್ಸಿನಲ್ಲೇನೇ ಕೃಷ್ಣ ರಾಮ ವೇದವ್ಯಾಸ ಹಯಗ್ರೀವಾದಿ ತನಗೆ ಇಷ್ಟವಾದ ರೂಪಗಳ ವಾಸನಾಮಯವಾದ ಮೂರ್ತಿಯನ್ನು ಮಾಡಿಕೊಂಡು ಅಲ್ಲಿಯೇ ಪರಮಾತ್ಮನ ಪೂಜೆಯನ್ನು ಒಳಗೆ ಮಾಡೋದು ಮಾನಸ ಪೂಜೆ ಮನಸ್ಸಿನಲ್ಲೇನೇ ಒಂದು ತರಹದ ಚಿತ್ರವನ್ನು ಕಣ್ಣು ಮುಂದೆ ನಾವು ತಂದುಕೊಳ್ತೇವೆ ಆ ಮಾನಸವಾದ ಚಿತ್ರ ಏನಿದೆ ಅದಕ್ಕೆ ವಾಸನಾಮಯ ಮೂರ್ತಿ ಅಂತಾರೆ ಅಂತಹ ವಾಸನಾಮಯವಾದ ಮೂರ್ತಿಗೆ ಆತ್ಮಲಿಂಗ ಅಂತಾರೆ ಆತ್ಮ ಅಂದರೆ ಮನಸ್ಸು ಆತ್ಮಲಿಂಗ ಅಂದರೆ ಮನೋಮಯವಾದ ಪ್ರತಿಮೆ ಮನೋಮಯವಾದ ಪ್ರತಿಮೆ ಅಂದರೆ ಮನಸ್ಸಿನಲ್ಲಿರುವ ಸಂಸ್ಕಾರ ವಾಸನೆ ಭಾವನೆ ಆ ಭಾವನಾಮಯವಾದ ವಾಸನಾಮಯವಾದ ಮನಸ್ಸಿನೊಳಗಿರುವ ಪ್ರತಿಮೆಗೆ ಆತ್ಮಲಿಂಗ ಅಂತ ಕರೀತಾರೆ ಅಲ್ಲಿಯೂ ಪರಮಾತ್ಮನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬಹುದು ವಾಸನಾಮಯವಾದ ಪರಮಾತ್ಮನಿಗೆ ಮನಸ್ಸಿನಿಂದಲೇ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ನಾವು ಕಲ್ಪನೆ ಮಾಡಿ ಪೂಜೆಯನ್ನು ಮಾಡುವುದಕ್ಕುಂಟು ದ್ರವ್ಯ ಕ್ಷಿತ್ಯ ಆತ್ಮಲಿಂಗಾನಿ ನಿಷ್ಪಾದ್ಯ ಇವುಗಳನ್ನು ಮಾಡಿಕೊಂಡು ಪರೋಕ್ಷ ಪ್ರೋಕ್ಷ ಅನ್ನುವ ಶಬ್ದಕ್ಕೆ ಅಭಿಮಂತ್ರಿಸಿದ ನೀರಿನಿಂದ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಇನ್ನೊಂದು ಅಭಿಪ್ರಾಯ ಪ್ರೋಕ್ಷ ಅಂದರೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಪ್ರತಿಷ್ಠಿತ ಲಿಂಗಸ್ಯ ಪೂಜನಂ ಸಿದ್ಧಿಹಾ ಅಪ್ರತಿಷ್ಠಿತ ಬಿಂಬಸ ಪೂಜನಂ ಸಿದ್ಧಿಹಾನಿಕೃತ ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ತಂತ್ರಸಾರದಲ್ಲಿ ಪ್ರತಿಷ್ಠೆಯಾಗದೆ ಸುಮ್ಮನೆ ಅಂಗಡಿಯಿಂದ ತರೋದು ಪ್ರತಿಮೆಯನ್ನು ಪೂಜೆ ಮಾಡಿಬಿಡೋದು ಅಷ್ಟೇ ಹಾಗೆ ಮಾಡಬಾರ್ದು ದೇವರು ಎಲ್ಲ ಕಡೆಗಿದ್ದಾನೆ ನಿಜ ಆದರೆ ವಿಶೇಷವಾಗಿ ವೇದ ಮಂತ್ರಗಳಿಂದ ಆವಾಹನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಬೇಕು ಅದಕ್ಕೆ ಪ್ರೋಕ್ಷ ಅನ್ನುವುದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಪ್ರತಿಷ್ಠಾಂಕೃತ್ವ ಎಂಬ ಅಭಿಪ್ರಾಯವನ್ನು ಬರೆದಿದ್ದಾರೆ ಪ್ರತಿಷ್ಠಾ ಕಾಲದಲ್ಲಿ ಪ್ರೋಕ್ಷಣೆ ಬರ್ತದೆ ಅದೊಂದು ಉಪಲಕ್ಷಣ ಪ್ರೋಕ್ಷಣೆ ಮಾಡಬೇಕು ಅಂದರೆ ಬರೀ ಪ್ರೋಕ್ಷಣೆ ಮಾಡಿಬಿಡೋದಲ್ಲ ಪ್ರೋಕ್ಷಣೆ ಅನ್ನುವ ಶಬ್ದಕ್ಕೆ ಪ್ರೋಕ್ಷಣೆ ಮೊದಲಾದ ಏನೆಲ್ಲ ಶಾಸ್ತ್ರೋಕ್ತ ವಿಧಾನಗಳಿವೆ ಅವುಗಳನ್ನು ಮಾಡಿ ಪ್ರಾಣಪ್ರತಿಷ್ಠೆಯನ್ನು ಮಾಡಿದಂತಹ ಪ್ರತಿಮೆಯನ್ನು ಪೂಜೆ ಮಾಡಬೇಕು ಶಾಲಿಗ್ರಾಮ ಆದರೆ ಪ್ರತಿಷ್ಠೆ ಪಂಚಲೋಹದ ಪ್ರತಿಮೆ ಅಥವಾ ಶಿಲಾಮಯವಾದ ಪ್ರತಿಮೆ ಮೃಣ್ಮಯವಾದ ಪ್ರತಿಮೆ ಇದ್ದರೆ ಮಾತ್ರ ಅಲ್ಲಿ ಪ್ರತಿಷ್ಠೆ ಬೇಕಷ್ಟೆ ಧ್ರುವ್ಯಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯೋಕ್ಷಚಾಸನ ಪಾದ್ಯಾದೀನುಪಕಲ್ಪ್ಯಾಥ ಆಸನ ಪಾದ್ಯ ಅರ್ಘ್ಯ ಮೊದಲಾದ ಒಂದೊಂದೇ ಉಪಚಾರಗಳನ್ನು ಇವನು ಮಾಡಬೇಕು ಸನ್ನಿಧಾಯ ಸಮಾಹಿತ ಅವುಗಳಿಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಆಮೇಲೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪಾದ್ಯಾದಿಗಳಿಗೆ ನೀರಿಗಾಗಿ ಪಾತ್ರೆಗಳನ್ನು ನೀರನ್ನು ಶುದ್ಧವಾದ ರೀತಿಯಲ್ಲಿ ತಂದಿಟ್ಟುಕೊಂಡು ಆಮೇಲೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಹೃದಯಾದಿ ಮೂಲ ಮೂಲಮಂತ್ರೇಣ ಚ ಅರ್ಚೆಯೇ ಕೃದ್ಧೋಲ್ಕಾಯನಮಃ ಮಹೋಲ್ಕಾಯನಮಃ ಇತ್ಯಾದಿಯಾಗಿ ಹೃದಯಾದಿನ್ಯಾಸಗಳನ್ನು ಪ್ರತಿಮೆಯಲ್ಲಿ ಮಾಡಿ ನಾರಾಯಣ ಮಂತ್ರದಿಂದ ವಿಶೇಷವಾಗಿ ಜಪ ಮಾಡಿ ಆ ಪೂಜಾ ನಿರ್ವಿಘ್ನವಾಗಿ ಸಾಗಬೇಕು ಅನ್ನುವುದಕ್ಕಾಗಿಯೂ ಸರಿ ಪ್ರತಿಮೆಯಲ್ಲಿ ವಿಶೇಷ ಸನ್ನಿಧಾನ ಬರಬೇಕು ಅನ್ನುವುದಕ್ಕಾಗಿಯೂ ಸರಿ ನನ್ನ ಮನಸ್ಸಿಗೆ ಏಕಾಗ್ರತೆ ಬರಬೇಕಾಗಿ ಬರಬೇಕಾಗಿದೆ ಎನ್ನುವುದಕ್ಕೋಸ್ಕರವಾಗಿಯೂ ಕೂಡ ಮೂಲಮಂತ್ರದ ಜಪವನ್ನು ಮಾಡಿ ಮೂಲಮಂತ್ರದಿಂದ ದೇವರಲ್ಲಿ ವಿಶೇಷವಾಗಿ ಆವಾಹನೆಯನ್ನು ಮಾಡಿ ಅರ್ಚನೆಯನ್ನು ಮಾಡಬೇಕು ಸಾಂಗೋ ಮೂಲಮಂತ್ರ ಅನ್ನುವ ಶಬ್ದಕ್ಕೆ ಪುರುಷ ಸೂಕ್ತ ಅಂತೂ ಅರ್ಥ ಮಾಡಿದ್ದಾರೆ ನಾರಾಯಣ ಮಂತ್ರ ಅಂತೂ ಅರ್ಥ ಮಾಡಿದ್ದಾರೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಸಾಂಗೋಪಾಂಗಾಂ ಸಪಾರಷದಾಂ ತಾಮ್ ತಾಮ್ ಮೂರ್ತಿಂ ಸ್ವಮಂತ್ರ ಪಾದ್ಯ ಅರ್ಘ್ಯ ಆಚಮನೀಯಾದ್ಯೈಹಿ ಸ್ನಾನ ವಾಸೋ ವಿಭೂಷಣೈ ಸಾಂಗೋಪಾಂಗ ಅಂಗ ಚಕ್ರ ಶಂಖ ಗದ ಪದ್ಮ ಮೊದಲಾದ ಎಲ್ಲ ಆಯುಧಗಳಿಂದ ಸಹಿತನಾದ ಆಯುಧಾಭಿಮಾನಿಗಳಾದ ದುರ್ಗಾದಿ ದೇವತೆಗಳಿಂದ ಸಹಿತನಾದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಆಯುಧಾವರಣ ಪೂಜೆ ಅಂತ ಬರ್ತದೆ ಆ ಆಯುಧಾಭಿಮಾನಿ ದೇವತೆಗಳನ್ನೆಲ್ಲ ಚಿಂತನೆ ಮಾಡುತ್ತಾ ಅಥವಾ ಅಂಗ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಪರಮಾತ್ಮನದೇ ಆಗಿರುವಂತಹ ಏನು ರೂಪಗಳಿವೆ ಕೇಶವಾದಿ ರೂಪಗಳು ಅವುಗಳೆಲ್ಲವೂ ಸುತ್ತಲೂ ಇವೆ ಎಂಬುದಾಗಿ ತಿಳಿದು ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಉಪಾಂಗ ಅಪ್ರಧಾನರಾಗಿರುವಂತಹ ಬ್ರಹ್ಮಾದಿ ಪರಿವಾರ ದೇವತೆಗಳು ಅವರನ್ನೂ ಪರಮಾತ್ಮನ ಸುತ್ತಲೂ ನಾವು ಪೂಜೆ ಮಾಡಬೇಕು ದೇವರಿಗೆ ಒಬ್ಬನನ್ನೇ ಕೂಡಿಸಿ ಪೂಜೆ ಮಾಡಿದರೆ ಸಂತೋಷ ಆಗೋದೇ ಇಲ್ಲ ಯಾರಿಗೂ ಆಗೋದಿಲ್ಲ ನಿಮಗೂ ಆಗೋದಿಲ್ಲ ನಿಮಗೆ ಸತ್ಕಾರ ಮಾಡ್ತೀವಿ ಅಂತ ಕರೆದು ಎಂತಹ ಶಾಲು ಕೊಟ್ಟರೆ ಎಷ್ಟು ನಿಮ್ಮನ್ನು ಹೊಗಳಿದ್ರೇನು ಯಾರಿಲ್ಲೇ ಇಲ್ಲ ಹೊಗಳ ಶೋರೊಬ್ಬರು ಹೊಗಳುವವನು ಒಬ್ಬ ಇದ್ದಾನೆ ಮೈಕ್ ದೊಡ್ಡದಾಗಿದೆ ಆದರೆ ಕೇಳುವವರೇ ಇಲ್ಲ ಎಷ್ಟು ಹೊಗಳಿದರೂ ಇವನಿಗೆ ಸಂತೋಷ ಆಗೋದಿಲ್ಲ ಕೇಳಲಿಕ್ಕೊಂದು ನೂರಾರು ಜನ ಇದ್ದಾರೆ ಅಂದರೆ ಆಗ ಇವನಿಗೆ ಸಂತೋಷ ಆಗ್ತದೆ ಇವನ ಜೊತೆಗೇ ಕೆಲಸ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಇವನಿಗೆ ಈ ಕಾರ್ಯದಲ್ಲಿ ಬಹಳ ವಿಶೇಷವಾಗಿ ಯಶಸ್ವಿ ನಾವು ಪುರಸ್ಕಾರ ಮಾಡ್ತೀವಿ ಅಂದರೆ ಆಗ ಸಂತೋಷ ನನ್ನ ಜೊತೆಗೆ ಮಾಡಿದವರೆಲ್ಲರೂ ಹಿಂದೆ ಬಿದ್ದರೂ ನಾನು ಮುಂದೆ ಬಂದೆ ಅಂತ ಒಂದು ಆನಂದ ಇರುತ್ತದೆ ಅದೇನಿಲ್ಲದೆ ಇವನನ್ನು ಬಾಗಿಲ ಹಾಕ್ಕೊಂಡು ಬಚ್ಚಲು ಮನೆಯಲ್ಲಿ ಶಾಲೆ ಹೊದಿಸಿದರೆ ಏನು ಸಂತೋಷ ಆಗಬೇಕು ಹಾಗೇ ಈ ಜಗತ್ತಿನ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ದೇವತೆಗಳು ತೊಡಗಿದ್ದಾರೆ ಆದರೆ ಆ ಎಲ್ಲ ದೇವತೆಗಳು ಅಂಗದೇವತೆಗಳು ಅವರೆಲ್ಲರೂ ಪರಮಾತ್ಮನ ಪರಿವಾರ ಪರಮಾತ್ಮನ ದಾಸರು ಭಗವಂತನಿಂದ ಶಕ್ತಿಯನ್ನು ಜ್ಞಾನವನ್ನು ಪಡೆದವರು ಇವನು ಮಾತ್ರ ಸರ್ವೋತ್ತಮ ಅಂತ ಅವರನ್ನು ಪರಿವಾರತೆಯ ಪೂಜೆ ಮಾಡ್ತಾ ಇವನನ್ನು ಸರ್ವೋತ್ತಮತ್ವೇನ ಪೂಜೆ ಮಾಡಿದರೆ ದೇವರಿಗೆ ಸಂತೋಷವಾಗ್ತದೆ ಸಂತೋಷವಾಗಿ ಅನುಗ್ರಹ ವಿಶೇಷವನ್ನು ಮಾಡ್ತಾನೆ ಅದಕ್ಕೆ ಸಾಂಗೋಪಾಂಗಾಂ ಆಯುಧಾಭಿಮಾನಿ ದೇವತೆಗಳು ಅಥವಾ ಪರಮಾತ್ಮನದೇ ಆದ ಕೇಶವಾದಿ ರೂಪಗಳು ಉಪಾಂಗರಾದ ಬ್ರಹ್ಮಾದಿಗಳು ಇವರೆಲ್ಲರಿಂದಲೂ ಸಹಿತವಾದಂತಹ ಭಗವಂತನನ್ನು ಮಾಡಬೇಕು ಮತ್ತು ಪಾರ್ಶ್ ಸ ಪಾರ್ಶಾಂ ವಿಶ್ವಕ್ಸೇನಾದಿಗಳು ಜಯ ವಿಜಯಾದಿಗಳು ಜಯ ವಿಜಯ ಬಲ ಪ್ರಬಲ ಇತ್ಯಾದಿಗಳಿಂದ ಸಹಿತನಾದ ಪರಮಾತ್ಮನನ್ನು ಪೂಜೆ ಮಾಡಬೇಕು ತಾಮ್ ತಾಮ್ ಮೂರ್ತಿಂ ಸ್ವಮಂತ್ರ ಅವರವರ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಪೂಜೆಯನ್ನು ಮಾಡುವುದಷ್ಟೇ ಇದಲ್ಲದೆ ಯಾವ ಪ್ರತಿಮೆಯನ್ನು ಪೂಜೆ ಮಾಡುತ್ತ ಆ ದೇವತೆಗಳನ್ನು ರಾಮಮಂತ್ರದಿಂದ ಪೂಜೆ ಮಾಡಬೇಕು ಮುಖ್ಯವಾದ ಪ್ರತಿಮೆ ಏನಿರುತ್ತೋ ಆ ಮಂತ್ರವನ್ನು ವಿಶೇಷವಾಗಿ ಹೇಳಬೇಕು ನಾರಾಯಣ ಮಂತ್ರ ಪುರುಷ ಇದು ಸಾಧಾರಣ ಯಾವ ದೇವರ ಪ್ರತಿಮೆ ಪೂಜೆ ಮಾಡಿದರು ಯಾವ ದೇವರ ರಾಮಕೃಷ್ಣಾದಿ ಯಾವುದೇ ಭಗವದ್ ಪೂಜೆ ಮಾಡಿದರು ನಾರಾಯಣ ಮಂತ್ರ ಇರಲೇಬೇಕು ಪುರುಷ ಇದ್ದೇ ಇದೆ ವಿಶೇಷವಾಗಿ ರಾಮದೇವರ ಪೂಜೆ ಆದರೆ ರಾಮಮಂತ್ರ ಕೃಷ್ಣನ ಪೂಜೆ ಕೃಷ್ಣ ಮಂತ್ರ ವ್ಯಾಸಮಂತ್ರ ಹೀಗೆ ಆ ಅಧಿಷ್ಠಾನದಲ್ಲಿರುವ ಭಗವದ್ ಮಂತ್ರವನ್ನು ನಾವು ಪೂಜಾ ಕಾಲದಲ್ಲಿ ಪಠನ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಗಂಧ ಮಾಲ್ ಅದಲ್ಲದೆ ಪಾದ್ಯ ಅರ್ಘ್ಯ ಆಚಮನೀಯ ಸ್ನಾನ ವಸ್ತ್ರ ಅಲಂಕಾರಗಳು ತನ್ನ ತನ್ನ ವೈಭವ ಇದ್ದಾಗೆ ಗಂಧ ಮಾಲ್ಯ ಅಕ್ಷತ ಸ್ರಕ್ ಮಾಲ್ಯ ಸ್ರಕ್ ಎರಡೂ ಒಂದೇ ಅರ್ಥ ಆದರೆ ಮಾಲ್ಯ ಅಂದರೆ ಮುತ್ತಿನ ಮಾಲೆ ಅಥವಾ ಬಂಗಾರದ ಗುಂಡುಗಳ ಮಾಲೆ ಇರಬಹುದು ಇವುಗಳೆಲ್ಲ ಮಾಲ್ಯ ಸ್ರಕ್ ಅಂದರೆ ಹೂವಿನ ಮಾಲೆ ಅಂತ ಮಾಲ್ಯ ಅಕ್ಷತ ಸೃಘ್ವಿಹಿ ಧೂಪ ದೀಪ ಉಪಹಾರಕೈಹಿ ಧೂಪ ದೀಪ ನೈವೇದ್ಯ ಸಾಂಗಂ ಸಂಪೂಜ್ಯ ವಿಧಿವತ ದೇವತೆಗಳಿಂದ ಸಹಿತನಾದ ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆ ಮಾಡಿ ವಿಧ್ಯುಕ್ತವಾದ ರೀತಿಯಲ್ಲಿ ಸ್ತವೈಹಿ ಸ್ತುತ್ವ ವಿಷ್ಣು ಸಹಸ್ರನಾಮಾದಿ ಸ್ತೋತ್ರಗಳನ್ನು ಪಠನ ಮಾಡಿ ಪರಮಾತ್ಮನ ಸ್ತುತಿಯನ್ನು ಮಾಡಬೇಕು ಬರೀ ಯಾಂತ್ರಿಕ ಪೂಜೆಯಾಗಬಾರದು ಮಾಂತ್ರಿಕ ಪೂಜೆಯಾಗಬೇಕು ಯಂತ್ರದ ಜೊತೆಗೆ ತಂತ್ರದ ಜೊತೆಗೆ ಮಂತ್ರಗಳೂ ಇರಬೇಕು ಅಂತಹ ಪೂಜೆಯನ್ನು ಮಾಡಿ ಸ್ತೋತ್ರ ಮಾಡಿ ನಮೇದ್ದರಿಂ ಕೊನೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮಾ ಮಾಡು ನಾನು ಮಾಡುವ ಪೂಜೆಯಲ್ಲಿ ಯಾವುದೇ ವಿಧವಾದಂತಹ ಲೋಪದೋಷಗಳು ಇದ್ದೇ ಇವೆ ಅವುಗಳನ್ನು ಕ್ಷಮಿಸಿ ಅನುಗ್ರಹ ಮಾಡುವಂತೆ ಕೊನೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಭೂಯಿಷ್ಠಾಂತೇ ನಮಉುಕ್ತಿಮಿದೇನು ಇಲ್ಲಿ ಒಂದು ವಿಚಾರವನ್ನು ಮಾಡಿದ್ದಾರೆ ಏನೋ ವಿಶೇಷವಾಗಿ ಆವಾಹನಾದಿಗಳನ್ನು ಮಾಡುವಾಗ ಅಕ್ಷತೆಗಳನ್ನು ಉಪಯೋಗಿಸ್ತಾರೆ ಆದರೆ ದೇವರ ಪೂಜೆ ಮಾಡುವಾಗ ಶಾಲೆ ಗ್ರಾಮದ ಮೇಲೆ ದೇವರ ಮೇಲೆ ಅಕ್ಷತೆ ಹಾಕುವ ಪದ್ಧತಿ ಏನಿಲ್ಲ ಆದರೆ ಗಂಧಮಾಲ ಅಕ್ಷತಸ್ರಗ್ಭಿಹಿ ಧೂಪದೀಪೋಪಾರಕೈ ಅಂತ ಯಾರು ಅಕ್ಷತೆಗಳನ್ನು ಉಪಯೋಗ ಮಾಡುವುದು ಹೇಗೆ ಅಂತ ನಾಕ್ಷತೈರ ಅರ್ಚೆಯೇದ್ ಕೇತಕ್ಯಾಚ ಮಹೇಶ್ವರಂ ಅಂತ ಪ್ರಮಾಣ ಅಕ್ಷತೆಗಳಿಂದ ವಿಷ್ಣುವಿನ ಪೂಜೆ ಕೇತಕಿ ಪುಷ್ಪದಿಂದ ಮಹೇಶ್ವರನ ಪೂಜೆ ಮಾಡಬಾರದು ಅಂತಿದೆ ಅಕ್ಷತೆಗಳನ್ನು ಇಲ್ಲಿ ಉಪಯೋಗಿಸಿದ್ದಾರಲ್ಲ ಅಂತ ಅದಕ್ಕೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಕ್ಷತೆಯನ್ನು ಏರಿಸುವುದಕ್ಕೆ ಉಪಯೋಗಿಸಬೇಡಿ ಅಕ್ಷತೆಗಳನ್ನು ಹಾಕಿ ಆರತಿಯನ್ನು ಮಾಡಿ ಕದಲಾರತಿ ಅಂತಂತಾರಲ್ಲ ಹಾಗೆ ಮಾಡಬಹುದು ದೇವರ ಮೇಲೆ ಅಕ್ಷತೆ ಹಾಕಬೇಕು ಅಂತ ತಾತ್ಪರ್ಯವಲ್ಲ ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಭಿಪ್ರಾಯ ಪಟ್ಟಿದ್ದಾರೆ ವಿಧಿ ವಿಶೇಷ ಇದ್ದರಿಂದ ಅದೇ ಅದೇ ಶ್ರೀನಿವಸ್ತಿಯವರು ವಿವಾಹ ಕೃಷ್ಣಾಷ್ಟಮಿ ಆವಾಹನ ಮಾಡುವಾಗ ಅದೆಲ್ಲ ಹಾಕ್ತಾರೆ ನಿತ್ಯದ ಪೂಜೆಯಲ್ಲಿ ಅಕ್ಷತೆಯನ್ನು ಆಗಬಾರದು ಅಂತ ಅದೇ ಅವರು ಹೇಳಿದ್ರಲ್ಲ ಅಕ್ಷಯ ತೃತೀಯ ಆಗಬೇಕು ಹಂಗೆ ವಿಶೇಷ ವಿಧಾನ ಇದ್ದಾಗ ದಧಿಸತ್ವ ಸ್ವೀಕಾರ ಮಾಡಿದ ಹಾಗೆ ವಿಶೇಷವಿಧಾನ ಬೇರೆ ಆದರೆ ಸಾಮಾನ್ಯ ನಿಯಮ ನಾಕ್ಷತೈರರ್ಚೆಯೇದ್ ವಿಷ್ಣುಂ ಅಂತ ಸತ್ಯಾಭಿನವರು ಉದಾಹರಣೆ ಮಾಡ್ತಾರೆ ಆತ್ಮನ ತನ್ಮಯಂ ಧ್ಯಾಯನ್ ಮೂರ್ತಿಂ ಸಂಪೂಜೆಯೇದ್ ಧರೆ ಶೇಷಮಾಧಾಯ ಶಿರಸಿ ಸ್ವಧಾಂ ಯುದ್ವಾ ಸತ್ಕೃತಂ ಆತ್ಮಾನಂ ತನ್ಮಯಂ ಧಾಯನ್ ಇದು ಬಂತು ಮತ್ತೆ ನಾನೇ ದೇವರು ಅಂತ ತಿಳಿದು ಬಿಡಬೇಕು ಯಾಕೆಂದರೆ ತಾದಾತ್ಮ್ಯ ಅರ್ಥ ಮಯಟ್ ತಾದಾತ್ಮೆ ಎಂಬ ಅರ್ಥದಲ್ಲಿ ಮಯಟ್ ಪ್ರತ್ಯಯ ಇದೆ ತನ್ಮಯಂ ಭಗವನ್ಮಯ ನಾನು ಅಂತ ತಿಳಿಯಬೇಕು ಅಂತ ಮತ್ತಿಷ್ಟು ಪೂಜೆ ಮಾಡಬೇಕು ಅದರ ಸಲುವಾಗಿ ಆತ್ಮಾನಂ ತನ್ಮಯಂ ಧಾಯನ್ ಮೂರ್ತಿಂ ಸಂಪೂಜೆಯೇದ್ದರೇಹೇ ಅದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ಬರೀತಾರೆ ತನ್ಮಯಂ ತತ್ ಪರಮಾತ್ಮನನ್ನ ಮಯ ಅಂತನ್ನುವುದಕ್ಕೆ ತಾದಾತ್ಮ್ಯ ಅಂತ ಒಂದೇ ಅರ್ಥ ಇಲ್ಲ ಪ್ರಧಾನ ಅಂತೂ ಅರ್ಥ ಇದೆ ಮಯ ಎಂಬ ಶಬ್ದಕ್ಕೆ ಪ್ರಧಾನ ಸಹ ಮಯಃ ಪ್ರಧಾನಃ ಯ ಸಹ ತನ್ಮಯಃ ತನ್ಮಯಂ ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಅರ್ಥ ಬರೀತಾರೆ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಇನ್ನೊಂದು ಇವತ್ತು ಉಪಲಬ್ಧವಾದ ಗ್ರಂಥ ಋಷ್ಯಶೃಂಗ ಸಂಹಿತೆ ಅಂತ ಇದೆ ಆ ರಷ್ಯಶೃಂಗ ಸಂಹಿತೆಯಲ್ಲಿಯೂ ಇದೇ ತರಹದ ಒಂದು ಮಾತು ಬರ್ತದೆ ಆ ಪಾದುಕಾ ಪೂಜೆಗಳನ್ನು ಹೇಳುವಾಗ ಏನು ಮಂತ್ರದು ಓಂ ಶ್ರೀ ಭಗವದ್ ರೂಪಾಚಾರ್ಯ ಶ್ರೀ ಗುರುಪಾದಕೆ ಪೂಜೆಯಾಮಿ ಗುರುಗಳ ಪಾದುಕೆಯನ್ನ ಪೂಜೆ ಮಾಡುವುದಕ್ಕೆ ಒಂದು ಮಂತ್ರವನ್ನು ಹೇಳಿದ್ದಾರೆ ಅಲ್ಲಿ ಓಂ ಶ್ರೀ ಭಗವದ್ ರೂಪಾಚಾರ್ಯ ಶ್ರೀ ಗುರುಪಾದಕೆ ಪೂಜೆಯಾಮಿ ಅಂತ ಹೇಳಿ ಗುರುಗಳ ಪಾದಕೆಗಳನ್ನು ಪೂಜೆ ಮಾಡಬೇಕು ಅಂತ ತಾನೇ ಹೇಳುತ್ತಿದೆ ಋಷ್ಯಶೃಂಗ ಸಂಹಿತೆ ಹೇಳಿ ಇದೇನಿದು ಗುರುಗಳನ್ನು ಭಗವದ್ ರೂಪ ಅಂತ ಕರೆಯೋದು ಹೇಗೆ ನೋಡಿ ಅಂದರೆ ಶ್ರೀಮದಾಚಾರ್ಯರು ಮಾಡುವ ವ್ಯಾಖ್ಯಾನದ ಶೈಲಿ ಇದು ಪ್ರಾಚೀನವಾದ ಆರ್ಷ ಪರಂಪರೆಯಲ್ಲಿ ಬಂದದ್ದು ಏನೋ ತಮ್ಮ ಸಿದ್ಧಾಂತದ ಸಮರ್ಥನೆ ಮಾಡಲಿಕ್ಕೆ ಮಾಡಿಕೊಳ್ಳೋದು ಭಗವದ್ ರೂಪ ಅಂದರೆ ಭಗವಂತನ ಅಧಿಷ್ಠಾನ ಭಗವಂತನ ಅಧೀನ ಅಂತರ್ಥ ಭಗವಂತನಿಂದ ಅಭಿನ್ನ ಅಂತರ್ಥ ಅಲ್ಲ ಅಂತ ಸ್ವಪದಾನಿಚವರ್ಣ್ಯಂತೆ ಇದ್ದಾಗ ಋಷ್ಯಶೃಂಗ ಸಂಹಿತ ತನ್ನ ಮಾತಿಗೆ ತಾನೇ ವ್ಯಾಖ್ಯಾನ ಮಾಡ್ತದೆ ಭಗವದ್ ರೂಪ ಅಂದರೆ ಭಗವದ್ ಅಭಿನ್ನ ಅಲ್ಲ ಭಗವದ ಅಧೀನರು ಭಗವದ್ ಅಧಿಷ್ಠಾನರು ಅಂತ ಅರ್ಥ ಹೀಗೆ ತಿಳಿದು ಗುರುಗಳ ಪಾದುಕೆಯನ್ನು ಪೂಜೆ ಮಾಡಿ ಅಂತ ಪಾದಕಾಪೂಜೆಯೂ ನಮ್ಮ ಮಾಧ್ವರಲ್ಲಿ ಉಂಟು ಆ ಪಾದಕಾಪೂಜೆಯ ಪದ್ಧತಿಯನ್ನು ಕೂಡ ಆ ಋಷ್ಯಶೃಂಗ ಸಂಹಿತೆ ಹೇಳ್ತದೆ ಆದರೆ ಮಾಡುವಾಗ ದೇವರಿಂದ ಅಭಿನ್ನ ಅಂತ ತಿಳಿಯಬಾರದು ದೇವರ ದಾಸರು ದೇವರ ಭಕ್ತರು ಅಂತ ತಿಳಿದು ಮಾಡಬೇಕು ಅಂತ ಆ ಮಾತನ್ನು ಇಲ್ಲಿ ತಿಳಿಸ್ತಾರೆ ವಿಷ್ಣೋರ್ಭೃತ್ಯೋಹತ್ಯ ಸದಾ ಸ್ಯಾತ್ ಭಗವನ್ಮಯ ನೈವಾಹಂ ವಿಷ್ಣುರಸ್ಮೀತಿ ವಿಷ್ಣುಸರ್ವೇಶ್ವರೋ ಹ್ಯಜ ವಿಷ್ಣೋರ್ಭೃತ್ಯ ನಾನು ವಿಷ್ಣು ಭೃತ್ಯ ಅಂತ ತಿಳಿಯಬೇಕು ಇದೆ ಭಗವನ್ಮಯತ್ವ ಹೊರತು ನಾನೇ ವಿಷ್ಣು ಅಂತ ತಿಳಿಯುವುದು ಸರ್ವಥ ಅಲ್ಲ ಹಿತ್ ವಿಷ್ಣು ಸರ್ವೇಶ್ವರ ಅಜಶ್ಚ ಪರಮತ್ಮಸರ್ವತ್ಸವೇಶ್ವರ ಇವನು ಸರ್ವರ್ವರ್ವರ್ವರ್ವನಿಯಾಮಕ ಅಲ್ಲ ತನ್ನ ನಿಯಮನವನ್ನೇ ತಾನು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಇವನಿಗೆ ತನ್ನ ಪರಿವಾರದ ನಿಯಮನನ್ನೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಸರ್ವೇಶ್ವರ ಹೇಗೆ ಅವನು ಅಜ ಇವನು ಜ ಇವನಿಗೆ ಜನ್ಮ ಇದೆ ಅವನಿಗೆ ಜನ್ಮ ಇಲ್ಲ ಆದ್ದರಿಂದ ಇವನು ವಿಷ್ಣುವಿನಿಂದ ಸರ್ವಥಾ ಅಭಿನ್ನನ ಅಲ್ಲ ಈ ರೀತಿಯಾಗಿ ಆತ್ಮಾನಂ ತನ್ಮಯಂ ಧ್ಯಾಯನ್ ಭಗವಂತನ ಅಧೀನ ದಾಸ ಎಂಬುದಾಗಿ ತಿಳಿದು ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಪೂಜೆಯಾದ ಮೇಲೆ ಶೇಷ ಮಾಧಾಯ ಸಿರಸಿ ಆ ನಿರ್ಮಾಲ್ಯವನ್ನು ತಲೆಯ ಮೇಲೆ ಧಾರಣೆ ಮಾಡಬೇಕು ತ್ವಯೋಪಭುಕ್ತಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟಭೋಜನೋ ದಾಸಾ ತವ ಮಾಯಾಂ ಜಯೇಮಹಿ ನಿನಗೆ ಅರ್ಪಿತವಾದ ನಿರ್ಮಾಲ್ಯವನ್ನು ಧಾರಣ ಮಾಡಿದ್ದರಿಂದ ನನ್ನ ಈ ಸಂಸಾರ ಬಂಧವನ್ನು ಪರಿಹರಿಸುವಂತ ಪ್ರಾರ್ಥಿಸ್ತಾ ದಾಸತ್ವದ ಸಂಕೇತ ಅದು ತಲೆಯಲ್ಲಿ ಧಾರಣೆ ಮಾಡೋದು ಅಂದರೆ ಚೆಂದ ಚಂದ್ ಕಾಣಿಸ್ಬೇಕು ಅಂತ ಧಾರಣೆ ಮಾಡೋದಲ್ಲ ನಾನು ನಿನ್ನ ದಾಸ ನೀನು ಉಪಯೋಗಿಸಿದ್ದನ್ನು ಉಪಯೋಗಿಸುವ ನಿನ್ನ ದಾಸನಾನು ಭೃತ್ಯನಾನು ಅಂತ ದೇವರಿಗೆ ದಾಸ್ಯವನ್ನ ತೋರುವಂತಹ ಒಂದು ಮಾಧ್ಯಮ ಅಷ್ಟೇ ಅದು ನಿರ್ಮಾಲ್ಯಧಾರಣ ಶೇಷಮಾಧಾಯ ಶಿರಸಿ ಸತ್ಕೃತಂ ಸ್ವಧಾಮ್ನಿ ಉದ್ವಾಸ್ಯ ಪೂಜೆ ಮಾಡಿದಂತಹ ಆ ಭಗವಂತನ ಪ್ರತಿಮೆಯನ್ನು ಮತ್ತೆ ಪೆಟ್ಟಿಗೆಯಲ್ಲಿ ಸ್ವಧಾಮ್ನಿ ಯಾವ ಪೆಟ್ಟಿಗೆಯಿಂದ ತೆಗೆದು ಪೂಜೆ ಮಾಡಿರ್ತೀರೋ ಆ ಪೆಟ್ಟಿಗೆಯಲ್ಲಿ ಮತ್ತೆ ಅದನ್ನು ಇಟ್ಟು ಭುಜಂಗಿಸೋದು ಅಂತಂತಾರೆ ಆ ರೀತಿಯಾಗಿ ಅದನ್ನು ಇಡಬೇಕು ಸ್ವಧಾಮ್ನಿ ಉದ್ವಾಸ್ಯ ಸತ್ಕೃತಂ ಇನ್ನೊಂದು ಅರ್ಥ ಪ್ರತಿಮೆಯಲ್ಲಿ ಪೆಟ್ಟಿಗೆಯಲ್ಲಿಡೋಕ್ಕಿಂತ ಮೊದಲು ಅದನ್ನ ತನ್ನ ಮನಸ್ಸಿನಲ್ಲಿ ಪುನಃ ಸನ್ನಿಧಾನ ಮಾಡಿಕೊಳ್ಳಬೇಕು ಯಾಚೆಹಂ ತ್ವಾಂ ಹೃಷಿಕೇಶ ನಮಾಮಿ ಪುರುಷೋತ್ತಮ ಹೃದಯೇ ಕುರು ಸಂವಾಸಂ ಶ್ರೀಯಾಸಹ ಜಗತ್ಪತೆ ಅಂತ ಸ್ವಧಾಮ್ನಿ ಹೃದಯದಲ್ಲಿ ಆ ಪರಮಾತ್ಮನನ್ನು ಪ್ರತಿಮೆಯಲ್ಲಿ ಆವಾಹನ ಮಾಡಿದ್ದನ್ನು ಮೊದಲಿಗೆ ಸನ್ನಿಧಾನ ತಂದುಕೊಂಡು ಆಮೇಲೆ ಆ ಪ್ರತಿಮೆಯನ್ನು ಸ್ವಧಾಮ್ನಿ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ಮುಜಂಗಿಸಬೇಕು ಎರಡೂ ಅರ್ಥವನ್ನು ಶ್ರೀನಿವಾಸ ತೀರ್ಥರು ಬರೆದಿದ್ದಾರೆ ಸ್ವಧಾಂನಿ ಸ್ವಹೃದೇ ಸ್ವಧಾಂನಿ ಪೇಟಿಕಾದೌ ಎರಡೂ ಅಭಿಪ್ರಾಯವನ್ನು ಶ್ರೀನಿವಾಸ್ತೀರ್ಥರು ತಿಳಿಸ್ತಾರೆ ಏವಗ್ ಅರ್ಕತೋಯಾ ಅರ್ಚಯೇತ್ ಹೃದಯೇ ಚಯ ಯಜ್ಞೇಶ್ವರಂ ಸ್ವಮಾತ್ಮನ ಅಚಿರಾನ್ ಮುಚ್ಯತೆ ಸಹ ಏವಂ ಅಗ್ನಿ ಅರ್ಕ ತೋಯಾವು ಅರ್ಚೇತ್ ಅಗ್ನಿಯಲ್ಲಿ ಬೇರೆ ರೀತಿ ಆಹುತಿಗಳನ್ನು ಹಾಕುವ ಮೂಲಕ ಸೂರ್ಯನಲ್ಲಿ ಪೂಜೆ ಮಾಡುವುದುಂಟು ಸೂರ್ಯಾಂತರ್ಗತನಾದ ಪರಮಾತ್ಮನನ್ನು ಪೂಜೆ ಮಾಡುವುದುಂಟು ನೀರಿನಲ್ಲಿ ದೇವರ ಆವಾಹನೆ ಮಾಡಿ ಅಭಿಮಂತ್ರಣ ಮಾಡಿ ಕಲಶಪೂಜೆ ನೀರಿನಲ್ಲಿಯೂ ಭಗವಂತನ ಆವಾಹನೆ ಮಾಡಿ ಪೂಜೆ ಇದೆ ಸೂರ್ಯಮಂಡಲದಲ್ಲಿರುವ ಪರಮಾತ್ಮನ ಪೂಜೆ ಇದೆ ಅಗ್ನಿಯಲ್ಲಿದೆ ಹೃದಯದಲ್ಲಿ ಮಾಡುವ ಪೂಜೆ ಯಜ್ಞೇಶ್ವರಂ ಸ್ವಮಾತ್ಮಾನಂ ಅಚಿರಾನ್ ಮುಚ್ಚತೆ ಸಹ ಹೀಗೆ ಯಾರು ಯಜ್ಞೇಶ್ವರನಾದ ಎಲ್ಲ ಈಜ್ಜರ ಯಜ್ಞ ಅಂದರೆ ಈಜ್ಜ ಈಜ್ಜರಾದಂತಹ ಪೂಜ್ಯರಾದಂತಹ ಎಲ್ಲ ದೇವತೆಗಳಿಗೂ ನಿಯಾಮಕನಾದ ಮಹಾಪೂಜ್ಯನಾದ ಪರಮಾತ್ಮನನ್ನು ವಿವಿಧಾಧಿಷ್ಠಾನಗಳಲ್ಲಿ ಪೂಜೆ ಮಾಡುವವರು ಯಾರೋ ಅವರು ಕ್ರಮವಾಗಿ ಜ್ಞಾನವನ್ನು ಹೊಂದಿ ಜ್ಞಾನದ್ವಾರ ಮೋಕ್ಷವನ್ನ ಹೊಂದುತ್ತಾರೆ ಮತ್ತೆ ಬಂತು ಈ ಶ್ಲೋಕದಲ್ಲಿಯೂ ಸ್ವಮಾತ್ಮ ನಮ್ ತನ್ನನ್ನು ತಾನು ಪೂಜೆ ಮಾಡಿಕೊಂಡವಾ ಅಂತ ಆತ್ಮ ಪೂಜೆಯನ್ನು ಹೇಳಿದಾಗ ಕಾಣಿಸ್ತದೆ ಅಥವಾ ಯಾವ ದೇವರ ಪೂಜೆಯನ್ನು ಮಾಡುತ್ತಾರೋ ಆ ದೇವರೇ ಆತ್ಮ ಅಂತಂದಾಗಿ ಅನ್ನಿಸ್ತದೆ ಅದಕ್ಕೆ ಮತ್ತೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ ಸ್ವಾದಾನಾತ್ ಸ್ವಾತ್ಮನೋವ್ಯಾಪ್ತಿಯ ವಿಷ್ಣು ಸ್ವಾತ್ಮಿತಿ ಕಥ್ಯತೆ ನಟು ಜೀವಸ್ವರೂಪತ್ವಾತ್ ಸಹಿ ಜೀವೇಶ್ವರ ಪ್ರಭು ಇತಿ ಶಬ್ದ Nirnaye ಸ್ವಾದಾನಾತ್ ಪರಮಾತ್ಮ ನಮ್ಮನ್ನ ಸ್ವೀಕಾರ ಮಾಡ್ತಾನೆ ಇವನು ನನ್ನ ಭರುತ್ಯ ಅಂತ ಆದ್ದರಿಂದ ಅವನು ಸ್ವಾತ್ಮ ನೋಡಿ ಎಷ್ಟು ಸ್ವಾರಸ್ಯವಾಗಿದೆ ಶ್ರೀಮದಾಚಾರ್ಯರು ಹೇಳುವ ಅರ್ಥ ನಾವು ದೇವರ ಪೂಜೆ ಮಾಡ್ಬೇಕಲ್ಲ ಯಾವ ದೇವರ ಪೂಜೆ ಮಾಡ್ಬೇಕು ಅಂದ್ರೆ ಸ್ವಾತ್ಮನ ಪೂಜೆ ಮಾಡ್ಬೇಕು ನೀನು ನನ್ನ ಪೂಜೆ ಮಾಡಲಿಕ್ಕೆ ಯೋಗ್ಯ ಅಂತ ದೇವರು ನನ್ನನ್ನು ಸ್ವೀಕಾರನೇ ಮಾಡದೇ ಇದ್ದರೆ ನಾನು ಹೇಗೆ ಅವನನ್ನು ಪೂಜೆ ಮಾಡೋದು ಎಷ್ಟು ಸಂಗತವಾದ ಅರ್ಥವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ ನಾನು ಪೂಜಕ ಅವನು ಪೂಜ್ಯ ನನಗೇನೋ ಅವನ ಮೇಲೆ ಭಕ್ತಿ ಬಂದಿರ್ಬೋದು ಸ್ವಲ್ಪ ಆದರೆ ನನ್ನಲ್ಲಿ ನಿಜವಾದ ಅರ್ಹತೆ ಬಂದಿದೆ ಅಂತ ಅವನಿಗನಿಸ್ಬೇಕು ಸ್ವಮ್ಮ ಅದತ್ತೇ ಅಡ್ಡಿ ಇಲ್ಲ ನನ್ನ ಪೂಜೆಯನ್ನು ಮಾಡಲಿಕ್ಕೆ ಶಾಲಿಗ್ರಾಮ ಸ್ಪರ್ಶ ಮಾಡಲಿಕ್ಕೆ ಯೋಗ್ಯ ಇದ್ದಾನೆ ಅವನು ಅಂತ ದೇವರಿಗೆ ಅನಿಸಿದರೆ ಆ ಭಾಗ್ಯ ಕೊಡ್ತಾನೆ ಇಲ್ಲದೇ ಇದ್ದರೆ ಪೂಜೆ ಮಾಡೋ ಭಾಗ್ಯನೇ ಸಿಗೋದಿಲ್ಲ ಏನೋ ಆಗ್ತದೆ ಸಮಯ ಸಿಗೋದಿಲ್ಲ ಮತ್ತೊಂದೋ ಮುಗದೊಂದೋ ಕಾರಣಾಂತರಗಳಿಂದ ಒಟ್ಟಿಗೆ ಅವನಿಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಆ ಪುಣ್ಯ ಇರೋದಿಲ್ಲ ಜನ್ಮಾಂತರದಲ್ಲಿ ಪುಣ್ಯ ಮಾಡಿದರೆ ಅವನಿಗೆ ಪೂಜಾ ಭಾಗ್ಯ ಸಿಗ್ತದೆ ಶಾಲಿಗ್ರಾಮ ಶಿಲಾಸ್ಪರ್ಶಂ ಏಕುರುವಂತ ದಿನೇ ದಿನೇ ಪಾಂಚಂತಿಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾ ಸವಾಹ ಅಂತ ದೇವಾದಿದೇವತೆಗಳು ಅವನ ಕೈಯನ್ನು ಮುಟ್ಟಬೇಕು ಹಸ್ತಸ್ಪರ್ಶ ಮಾಡಿ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಎಷ್ಟು ಪುಣ್ಯ ಬೇಕದಕ್ಕೆ ಶಾಲಿಗ್ರಾಮ ಸ್ಪರ್ಶ ಮಾಡಲಿಕ್ಕೆ ಆ ಪುಣ್ಯ ಇದ್ದರೆ ಮಾತ್ರ ಆದತ್ತೆ ಬಾ ಪೂಜೆ ಮಾಡ್ಲಿಕ್ಕೆ ಬಾ ಅಂತ ಕರಿತಾನೆ ಇಲ್ಲದಿದ್ರೆ ಕರೆಯೋದೇ ಇಲ್ಲ ದೇವರು ಸ್ವಾತ್ಮಾನಂ ಸ್ವಾದಾನಾತ್ ತನ್ನ ಭಕ್ತತ್ವೇನ ಪ್ರಿಯತ್ವೇನ ಪೂಜಕತ್ವೇನ ಸ್ವೀಕಾರ ಮಾಡ್ತಾನೆ ದೇವರಾದ್ದರಿಂದ ಅವನು ಸ್ವಾತ್ಮ ಆದತ್ತೇ ಇತಿ ಆತ್ಮ ಅಂತಹ ಪರಮಾತ್ಮನನ್ನು ಇವನು ಪೂಜೆ ಮಾಡಬೇಕಷ್ಟೇ ಇಲ್ಲದೇ ಇದ್ರೆ ಹೇಗೆ ಮಾಡೋದು ಎರಡನೇದ್ದು ಪೂಜಕತ್ವೇನೆ ಸ್ವೀಕಾರ ಮಾಡ್ತಾನೆ ಅನ್ನುವುದಕ್ಕೆ ಮಾತ್ರ ಸ್ವಾತ್ಮ ಅಲ್ಲ ಬರೀ ಪೂಜೆ ಮಾಡುವಾಗಲೂ ಒಳಗೆ ನಿಂತು ತಾನೇ ತನ್ನ ಪೂಜೆಯನ್ನು ಮಾಡ್ತಾನೆ ಸ್ವಾತ್ಮನೋ ವ್ಯಾಪ್ತಿಯ ತನ್ನಲ್ಲಿ ವ್ಯಾಪ್ತನಾಗಿ ಅವನೇ ಇದ್ದು ನನ್ನ ಪೂಜೆಯನ್ನು ಮಾಡ್ತಾನೆ ಅದರಿಂದಲೂ ಅವನು ಸ್ವಾತ್ಮ ಅದರಿಂದ ಯಾವುದೋ ದೇವರನ್ನು ನಾನು ಪೂಜೆ ಮಾಡ್ತಾ ಇಲ್ಲ ಯಾವ ದೇವರು ನನ್ನನ್ನು ಸ್ವೀಕರಿಸಿದ ಯಾವ ದೇವರು ನನ್ನೊಳಗಿದ್ದು ತಾನೇ ಪೂಜೆ ಮಾಡ್ತಾನೆ ಅವನನ್ನೇ ನಾನು ಪೂಜೆ ಮಾಡ್ತಾ ಇದ್ದೇನೆ ಅದರ ಅರ್ಥ ಇನ್ನೊಂದಲ್ಲ ದೇವರೇ ಪೂಜೆ ಮಾಡುವವ ಪೂಜೆ ಸ್ವೀಕಾರ ಮಾಡುವವಾ ನಾನು ನಿಮಿತ್ತ ಮಾತ್ರ ಹೀಗರ್ಥ ಇದೆ ಅಲ್ಲಿ ಅದು ಬಿಟ್ಟು ನಾನೇ ದೇವರು ಅಂತ ಅರ್ಥ ಮಾಡ್ಕೊಳ್ಬಾರದು ಸ್ವಾದಾನಾತ್ ಸ್ವಾತ್ಮನೋ ವ್ಯಾಪ್ತಿಯ ವಿಷ್ಣು ಸ್ವಾತ್ಮೆ ಇತಿ ಕಥ್ಯತೆ ನತು ಜೀವಸ್ವರೂಪತ್ವ ಸಹಿ ಜೀವೇಶ್ವರ ಪ್ರಭು ಅವನು ಜೀವೇಶ್ವರ ಜೀವ ಹೇಗಾಗ್ತಾನೆ ಇತಿ ಶಬ್ದ ನಿರ್ಣಯೇ ಅಂತೂ ಪಾಠ ಇನ್ನೊಂದು ಪಾಠ ಸ್ವಾತಂತ್ರ್ಯ ಆದ ಆತ್ಮನೋವ್ಯಾಪ್ತಿಯ ಅಂತೂ ಒಂದು ಪಾಠ ಇದೆ ಸ್ವತಂತ್ರನಾದದ್ದರಿಂದಲೂ ಕೂಡ ಪರಮಾತ್ಮನಿಗೆ ಸ್ವಾತ್ಮ ಎಂಬುದಾಗಿ ಕರೀತಾರೆ ಸ್ವಾತಂತ್ರ್ಯಂ ಸ್ವ ಅವಾಗ ಭಾವಪ್ರಧಾನ ನಿರ್ದೇಶ ಸ್ವಂ ಸ್ವಾತಂತ್ರ್ಯಂ ಆಪ್ನೋತೀತಿ ಸ್ವಾತ್ಮ ಸ್ವಾತಂತ್ರ್ಯವನ್ನು ಪಡದವನು ಅಂದರೆ ಸ್ವತಂತ್ರನಾದವನು ದೇವರು ಆದ್ದರಿಂದ ಸ್ವಾತ್ಮ ಹೀಗೂ ಒಂದು ಅರ್ಥವನ್ನು ಪಾಠಭೇದ ಇಟ್ಟುಕೊಂಡು ಹೊಂದಿಸಿದ್ದಾರೆ ರಾಜೋವಾಚ ನಿಮ್ಮಿ ರಾಜ ಯಾನಿ ಯಾನೀಹ ಕರ್ಮಾಣಿ ಯೈರ್ಯೈಹಿ ಸ್ವಚ್ಛಂದ ಜನ್ಮಭಿ ಚಕ್ರೇ ಕರೋತಿ ಕರ್ತವಾ ಹರಿಸ್ತಾನಿಬ್ರವಂಥ ಪರಮಾತ್ಮ ಸ್ವಚ್ಛಂದ ಜನ್ಮಭಿ ತನ್ನ ಇಚ್ಛಗನುಗುಣವಾಗಿ ದೇವರು ಅವತಾರಗಳನ್ನು ಮಾಡ್ತಾನೆ ಅವನಿಗೇನು ನಮ್ಮಂತೆ ಕರ್ಮಗಳ ಒತ್ತಡದಿಂದ ಜನ್ಮ ಇಲ್ಲ ಹಾಗೆ ಹೇಳುವವರು ಕೆಲವರಿದ್ದಾರೆ ತಪ್ಪದು ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ತಸ್ ತಸ್ಮೈ ನಮಃ ಕರ್ಮಣೆ ಅಂತ ಕರ್ಮದ ಒತ್ತಡದಿಂದಲೇ ದೇವರು ದಶಾವತಾರ ಮಾಡಬೇಕಾಯ್ತು ಅಂಥ ದೊಡ್ಡ ದೇವರು ಮೀನಾಗಬೇಕಾಯಿತು ಆಮೆಯಾಗಬೇಕಾಯಿತು ಹೀಗೆಲ್ಲ ಹೇಳ್ತಾರೆ ಅದೆಲ್ಲ ತಪ್ಪು ಸ್ವಚ್ಛಂದ ಜನ್ಮಭಿ ತನ್ನ ಇಚ್ಛೆಯಿಂದ ಅವತಾರವನ್ನು ಮಾಡಿ ದೇವರು ಏನೇನು ಕರ್ಮಗಳನ್ನು ಮಾಡುತ್ತಾನೋ ಹಿಂದೆ ಮಾಡಿದ ಹೀಗೆ ಮಾಡ್ತಾ ಇದ್ದಾನೆ ಇನ್ನು ಮುಂದೆ ಮಾಡುವವನಿದ್ದಾನೆ ಅದರ ಬಗ್ಗೆ ತಿಳಿಸಿಕೊಡಿ ಅಂತಾರೆ ದ್ರುಮಿಲ ಉವಾಚ ಆಗ ದ್ರುಮಿಲರು ತಿಳಿಸಿಕೊಡ್ತಾ ಇದ್ದಾರೆ ಆ ಭಗವಂತನ ಅಭಿಪ್ರಾಯವನ್ನು ಪರಮಾತ್ಮನ ಬಗ್ಗೆ ಅವತಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡವರಾದ್ದರಿಂದ ಇವರು ದ್ರುಮಿಲರು ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಪರಮಾತ್ಮ ಶ್ವೇತದ್ವೀಪದೊಳಗಿರುವಂತಹ ತನ್ನ ನಾರಾಯಣ ರೂಪದಿಂದ ವಿಶ್ಲೇಷ ವಿಶೇಷವನ್ನು ಹೊಂದಿ ದ್ರವತೀತಿ ದ್ರುಹು ಕುರಿತು ಧಾವಿಸಿ ಬರ್ತಾನೆ ಓಡಿ ಬರ್ತಾನೆ ಧ್ರುವತವು ದ್ರವತೀತಿ ಧ್ರುವ ಮನಸ್ಸು ಕರಗಿ ನಮ್ಮ ಮೇಲಿನ ಅನುಗ್ರಹ ಮಾಡುವುದಕ್ಕೋಸ್ಕರ ಓಡಿ ಬರ್ತಾನೆ ಧಾವಿಸಿ ಬರ್ತಾನೆ ಅಂತಹ ಧ್ರುವ ಅಂದರೆ ಪರಮಾತ್ಮ ಆ ಪರಮಾತ್ಮನನ್ನು ದ್ರುಲತೀತಿ ದ್ರುಮಿಲ ಆ ಅವತಾರಗಳನ್ನು ಮಾಡಿದ ಭಗವಂತನ ಬಗ್ಗೆ ವಿಶೇಷವಾಗಿ ತಿಳುವಳಿಕೆ ಇದ್ದವರು ದ್ರುಮಿಲರು ಆದ್ದರಿಂದ ಅವತಾರಗಳ ಕಥೆಯನ್ನು ದ್ರುಮಿಲರು ನಿರೂಪಣೆ ಮಾಡ್ತಾ ಇದ್ದಾರೆ ದ್ರುಮಿಲ ಉವಾಚ ಅವರ ದೇವರ ಮಿಲನ ಚೆನ್ನಾಗಿದೆ ಅವರಿಗೆ ಅವತಾರಗಳ ಬಗ್ಗೆ ಸರಿಯಾದ ಪರಿಚಯವನ್ನು ಮಾಡಿಕೊಂಡವರು ನಾನು ಹೇಳ್ತೇನೆ ಈ ಅವಕಾಶ ನನಗೆ ಕೊಡಿ ಇಂಥ ಧ್ರುಮಿಲರು ಎದ್ದು ಮಾತಾಡ್ತಾರೆ ಯೋವಾ ಅನಂತ ಗುಣಾನನಂತನ್ ಅನುಕ್ರಮಿಷ್ಯೇತ್ ಸತು ಬಾಲಬುಧಿ ರಜಾಂಸಿ ಭೂಮಿರ್ಗಣಯೇತ್ ಕಥಂಚಿತ್ ಕಾಲೇನ ನೈವಿಲ ಸತ್ವಧಾಮ್ನ ಪರಮಾತ್ಮನ ಗುಣಗಳನ್ನು ಅವನ ಅವತಾರದ ಲೀಲೆಗಳನ್ನು ವರ್ಣನೆ ಮಾಡ್ತೀನಿ ಅಂತ ಯಾರಾದರೂ ಅನುಕ್ರಮಿಷ್ಯೇತ್ ಪ್ರಾರಂಭ ಮಾಡಿದರೆ ಪ್ರತಿಜ್ಞೆ ಮಾಡಿ ನಾನು ಎಲ್ಲ ಪರಮಾತ್ಮನ ಅವತಾರಗಳನ್ನು ಗುಣಗಳನ್ನು ಹೇಳತೇನೆ ಅಂತ ಅಂದ್ರೆ ಅವನು ಬಾಲಬುದ್ಧಿ ಅಂತ ಅರ್ಥ ತಿಳುವಳಿಕೆಯೇ ಇಲ್ಲ ಹೇಳಿ ಮುಗಿಸುವುದಕ್ಕೆ ಸಾಧ್ಯನೇ ಇಲ್ಲ ಪರಮಾತ್ಮನ ಗುಣಗಳನ್ನ ರಜಾಂಸಿ ಭೂಮಿಯರ್ ಗಣಯೇತ್ ಕಥಂಚಿತ ಮಹಾ ತಪಸ್ಸಾಮರ್ಥ್ಯ ಇದ್ರೆ ಭೂಮಿಯ ಕಣಗಳನ್ನು ಎಣಿಸಿಕೊಡಬಹುದು ಆದರೆ ಭಗವಂತನ ಗುಣಗಳನ್ನ ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಕಾಲೇನ ನೈಮಾಖಿಲ ಸತ್ವಧಾಮ್ನ ಬಲಜ್ಞಾನ ಸಮಾಹಾರ ಅವುಗಳಿಗೆ ಆಶ್ರಯನಾದ ಅಥವಾ ಅನಂತ ಗುಣಗಳಿಗೆ ಆಶ್ರಯನಾದಂತಹ ಆ ಭಗವಂತನನ್ನು ಭಗವಂತನ ಗುಣಗಳನ್ನು ಎಷ್ಟು ಕಾಲ ಕಳೆದರೂ ಕಾಲಾಂತ್ಯಷ್ಟಿದೆ ಅಷ್ಟೆಲ್ಲವೂ ಕಳೆದರೂ ಆ ಭಗವಂತನ ಗುಣಗಳನ್ನು ಎಣಿಸುವುದಕ್ಕೆ ಸಾಧ್ಯ ಇಲ್ಲ ಆದರೂ ನೀನು ಪ್ರಶ್ನೆ ಕೇಳಿದ್ದಿ ನನಗೆ ತಿಳಿದಷ್ಟು ನಾನು ಹೇಳ್ತೇನೆ ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ ಭೂತೈರ್ಯದ ಪಂಚಭೀರಾತ್ಮ ಸೃಷ್ಟೈ ಪುರಂ ವಿರಾಜಂ ವಿರಚಯ್ಯತಸ್ಮಿನ್ ಸ್ವಾಂಶೇನವಿಷ್ಟ ಪುರುಷಾಭಿಧಾನಂ ಅವಾಪ ನಾರಾಯಣ ಆಧಿದೇವ ಭಗವಂತ ಪುರುಷರೂಪವನ್ನು ಸ್ವೀಕಾರ ಮಾಡಿದ ಅಂತ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಪರಮಾತ್ಮನ ಪುರುಷರೂಪಗಳು ಮೂರು ವಿಷ್ಣೋಸ್ತು ಪುರುಷಾಖ್ಯಾನಿತ್ರೀಣಿ ರೂಪಾಣ್ಯತೋ ವಿಧು ಪರಮಾತ್ಮನಿಗೆ ಮೂರು ಪುರುಷರೂಪಗಳಿವೆ ಪ್ರಥಮ ಮಹತಸ್ರಷ್ಟು ಮಹತ್ತತ್ವದ ಸೃಷ್ಟಿಯನ್ನು ಮಾಡಿದ ಪುರುಷರೂಪ ಮೊದಲನೆಯ ಪುರುಷರೂಪ ದ್ವಿತೀಯಂತೂ ಅಂಡಸಂಸ್ಥಿತ ಬ್ರಹ್ಮಾಂಡದಲ್ಲಿದ್ದದ್ದು ಎರಡನೆಯ ಪುರುಷರೂಪ ತೃತೀಯಂ ದೇಹಿನಾಂ ದೇಹೆ ಎಲ್ಲರ ದೇಹದಲ್ಲಿ ಅಂತರ್ಯಾಮಿಯಾಗಿದ್ದದ್ದು ಮೂರನೆಯ ಪುರುಷರೂಪ ಹೀಗೆ ಮೂರು ಪರಮಾತ್ಮನ ಪುರುಷರೂಪಗಳಿವೆ ತಾನಿಜ್ಞಾತ್ವ ವಿಮುಚ್ಚ್ಯತೆ ಇತಿ ಮಹಾತ್ಮೆ ಹಾಗಾದರೆ ಶ್ರೀನಿವಾಸ ತೀರ್ಥರು ಒಂದು ಪ್ರಶ್ನೆ ಮಾಡಿಕೊಳ್ತಾರೆ ಪರಮಾತ್ಮ ಸತ್ವರಜಸ್ತಮೋ ಗುಣಗಳ ಸೃಷ್ಟಿಯನ್ನು ಮಾಡಿ ಮಹತ್ವತ್ವದ ಸೃಷ್ಟಿ ಮಾಡಿದನೋ ಸತ್ವರಜಸ್ತಮೋ ಗುಣಗಳ ಸೃಷ್ಟಿಯನ್ನು ಮಾಡದೇ ಮಹತ್ವತ್ವದ ಸೃಷ್ಟಿ ಮಾಡಿದನೋ ಅಂತ ಸತ್ವರಜಸ್ತಮೌಗುಣಗಳ ಸೃಷ್ಟಿಯನ್ನು ಮಾಡದೇ ಇದ್ದರೆ ಮಹತ್ವದ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ವಲ್ಲ ಸತ್ವರಜಸ್ತಮೌ ಗುಣಗಳಿಂದ ತಾನೇ ಮಹತ್ತತ್ವದ ಸೃಷ್ಟಿಯನ್ನು ಮಾಡಬೇಕು ಹಾಗಾದರೆ ಮೊದಲಿಗೆ ಸತ್ವರಜಸ್ತಮೌಗುಣಗಳ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತಾಯ್ತು ಅಂದಮೇಲೆ ಈ ಮಹತ್ತತ್ವದ ಸೃಷ್ಟಿ ಮಾಡಿದ ರೂಪ ಇದು ಮೊದಲ ರೂಪ ಹೇಗಾಗ್ತದೆ ಇದಕ್ಕೂ ಮೊದಲೊಂದು ರೂಪದಿಂದ ಸತ್ವರಜಸ್ತಮೌಗುಣಗಳ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತಾಯ್ತಲ್ಲ ಆದ್ದರಿಂದ ಹೇಗೆ ಅಂತಂದರೆ ಅದಕ್ಕೆ ಶ್ರೀನಿವಾಸ್ ತೀರ್ಥರು ಹೇಳ್ತಾರೆ ತತ್ರ ವಾಸುದೇವ ಗುಣತ್ರಯಂ ಸೃಷ್ಟ್ವ ತದಪಾದಾನೀಕೃತ್ಯ ಮಹತ್ತತ್ವಂ ಸಸರ್ಜೆ ಮಹತ್ತತ್ವದ ಸೃಷ್ಟಿ ಮಾಡಿದವ ಅಂದರೆ ಗುಣತ್ರಯಗಳ ಸೃಷ್ಟಿ ಮಾಡದೇ ಅಂತ ಅರ್ಥ ಅಲ್ಲ ಸತ್ವರಜಸ್ತಮೋ ಗುಣಗಳನ್ನು ಸೃಷ್ಟಿ ಮಾಡಿ ಅಂದರೆ ಅಪರಿಚ್ಛಿನ್ನವಾದ ಪ್ರಕೃತಿಯಿಂದ ಅವುಗಳನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಆ ಸತ್ವರಜಸ್ತಮೋ ಗುಣಗಳಲ್ಲಿರುವ ಶುದ್ಧ ಸತ್ವವನ್ನು ಬಿಟ್ಟು ರಜೋಗುಣತಮೋ ಗುಣಗಳಿಂದ ಈ ಮಹತ್ತತ್ವದ ಸೃಷ್ಟಿಯನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಯಬೇಕು ಇಲ್ಲಿ ಒಂದು ವಿರೋಧ ಪರಿಹಾರವನ್ನು ಮಾಡುತ್ತಾರೆ ಅನಿರುದ್ಧ ರೂಪದಿಂದ ಮಹತ್ತತ್ವದ ಸೃಷ್ಟಿಯಾಗಿದೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತೆ ಮತ್ತು ವಾಸುದೇವ ರೂಪದಿಂದ ದೇವರು ಮಹತ್ತತ್ವ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತೀರಿ ಇವೆರಡಕ್ಕೆ ವಿರೋಧ ಪರಿಹಾರ ಹೇಗೆ ಅಂತ ವಿರೋಧ ಇಲ್ಲ ಶ್ರೀಮದ್ ಆಚಾರ್ಯರ ಮಾತುಗಳಲ್ಲಿ ಶ್ರೀಮದಾಚಾರ್ಯರು ಸೂಕ್ಷ್ಮವಾಗಿ ಮಾತಾಡಿದ್ದಾರೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ ಅದನ್ನು ನಾವು ಸ್ಥೂಲವಾಗಿ ತಿಳಿದು ಸೂಕ್ಷ್ಮವಾಗಿ ತಿಳಿಯದೇ ನಮಗೆ ಅರ್ಥವಾಗುವುದಿಲ್ಲ ಏನು ಹೀಗಂದರೆ ಅಂದರೆ ಶ್ರೀಮಧಾಚಾರ್ಯರ ವಾಕ್ಯ ನೋಡಿ ಅಲ್ಲಿ ಏನಿದೆ ಅಂದರೆ ತಥೋ ಮಹತ್ತತ್ವ ತನುರು ವಿರಿಂಚ ಸ್ಥೂಲಾತ್ಮನೈವಾಜನಿ ಸ್ಥೂಲಾತ್ಮನೈವಾಜನಿ ವಾಚದೇವಿ ಅಂತ ತಾತ್ಪರ್ಯ ನಿರ್ಣಯದ ವಾಕ್ಯ ಅನಿರುದ್ಧ ರೂಪಿಯಾದ ಪರಮಾತ್ಮ ಮಹತ್ತತ್ವವನ್ನು ಹಾಗೂ ಬ್ರಹ್ಮದೇವರು ಮತ್ತು ಸರಸ್ವತಿಯರನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳುವಾಗ ಸ್ಥೂಲಾತ್ಮನ ಅಂತ ಒಂದು ಶಬ್ದ ಆಡಿದ್ದಾರೆ ಸ್ಥೂಲವಾಗಿ ಸೃಷ್ಟಿ ಮಾಡಿದ್ದಾರೆ ಎನ್ನುವುದರೊಳಗೆ ವಿರೋಧ ಪರಿಹಾರ ಸೂಚನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು ಹಾಗಾದರೆ ಮೊದಲು ವಾಸುದೇವ ರೂಪದಿಂದ ಒಮ್ಮೆ ಸೂಕ್ಷ್ಮ ರೂಪದಿಂದ ಸೃಷ್ಟಿಯಾಗಿದೆ ಅವುಗಳಿಗೇನೆ ಮತ್ತೆ ಕಿಂಚಿತ್ ಸ್ಥೌಲ್ಯವನ್ನು ಕೊಟ್ಟು ಪುನಃ ಅನಿರುದ್ಧ ರೂಪದಿಂದ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಎಂಬ ಅಭಿಪ್ರಾಯದಲ್ಲಿ ಸ್ಥೂಲಾತ್ಮನೇಯವಾಜನಿ ಅಂತಂದಿದ್ದಾರೆ ಹಾಗಾದರೆ ಅನಿರುದ್ಧ ರೂಪಿಯಾದ ಪರಮಾತ್ಮನಿಂದ ಹುಟ್ಟಿದ್ದು ಮತ್ತೆ ಉಪಚಯವಾದ ಹಾಗೆ ಸ್ಥೌಲ್ಯ ವಿಶೇಷ ಬಂದ ಹಾಗೆ ಹೊರತು ವಾಸುದೇವ ರೂಪದಿಂದ ಮೊದಲಿಗೆ ಹುಟ್ಟಿದ್ದು ಸೂಕ್ಷ್ಮ ರೂಪದಿಂದ ಅದನ್ನು ಇಲ್ಲಿ ಭಾಗವತರೊಳ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಪುನಃ ಅದಕ್ಕೆ ಕಿಂಚಿತ್ ಸ್ಥೌಲ್ಯವನ್ನು ತಂದುಕೊಟ್ಟದ್ದನ್ನು ಹೇಳಿದ್ದರಿಂದ ಪರಸ್ಪರ ವಿರೋಧ ಇಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ ಪಶ್ಚಾತ್ ಅನಿರುದ್ಧೇನ ಸ್ಥೂಲತೆಯ ಉತ್ಪನ್ನ ಇತಿ ಯಥೋಕ್ತಂ ತಥೋ ಮಹತ್ತತ್ವತನುರು ವಿರಿಂಚ ಸ್ಥೂಲಾತ್ಮನೀ ವಾಜನಿ ವಾಚದೇವಿ ಎಂಬುದಾಗಿ ಕೆಲವರ ಅಭಿಪ್ರಾಯ ಇಲ್ಲಿ ಅನಿರುದ್ಧ ಅನ್ನುವ ರೂಪ ರೂಪದಿಂದಲೇ ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ ಇತ್ಯಾದಿಯಾಗಿ ಕೆಲವರು ವ್ಯಾಖ್ಯಾನ ಮಾಡುತ್ತಾರೆ ಹೆಸರು ಮಾತ್ರ ಬೇರೆ ಅಂತ ಆದರೆ ಶ್ರೀನಿವಾಸ ತೀರ್ಥರ ಹೀಗಿದೆ ಇದಾದ ಮೇಲೆ ಮೂರು ರೂಪಗಳನ್ನು ಮಹತ್ತತ್ವದ ಸೃಷ್ಟಿ ಮಾಡಿದ ಮೊದಲು ರೂಪ ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿದ ಇನ್ನೊಂದು ರೂಪ ಜೀವರ ದೇಹದಲ್ಲಿರುವ ಮತ್ತೊಂದು ರೂಪ ಶ್ಲೋಕದ ಅರ್ಥ ಏನಾಗುತ್ತೆ ಅಂದರೆ ಭೂತೈರ್ಯದ ಪಂಚಭಿರಾತ್ಮ ಸೃಷ್ಟೈ ಅಂತಿದೆ ಅಲ್ಲಿ ಮೊದಲಿಗೆ ದ್ವಿತೀಯ ವಿಭಕ್ತಿ ಮಾಡಿಕೊಳ್ಳಬೇಕು ತೃತೀಯ ವಿಭಕ್ತಿಯನ್ನು ವಿಭಕ್ತಿ ವ್ಯತ್ಯಾಸ ಮಾಡಿ ಒಂದು ಅನ್ವಯ ಮಾಡಬೇಕು ಯದ ಪಂಚಭೂತಾನೀ ಸಸರ್ಜ ಯಾವಾಗ ಪರಮಾತ್ಮ ಪಂಚಭೂತಗಳ ಸೃಷ್ಟಿ ಮಾಡಿದ ಅರ್ಥಾತ್ ಪಂಚಭೂತಗಳು ಮತ್ತು ಉಪಲಕ್ಷಣತೆಯ ಮಹದಾದಿ ತತ್ವಗಳು ಇವುಗಳ ಸೃಷ್ಟಿಯನ್ನು ಮಾಡಿದ ಆಗ ಅದು ಮೊದಲನೆಯ ರೂಪ ಅಂತಾಯಿತು ಯದಾ ಪಂಚಭೂತಾನಿ ಮಹದಾದೀನಿ ಚ ಸಸರ್ಜ ತತ್ ಪ್ರಥಮ ಆಮೇಲೆ ತೃತೀಯನೇ ಇಟ್ಟುಕೊಳ್ಬೇಕು ಆತ್ಮಸೃಷ್ಟೈ ಪಂಚಭಿ ಭೂತೈಹ ವಿರಾಜಂ ಪುರಂ ಸಸರ್ಜ ತೀಯಂ ತಾನೇ ಸೃಷ್ಟಿ ಮಾಡಿದ ಈ ಇಪ್ಪತ್ತನಾಲ್ಕು ತತ್ವಗಳಿಂದ ಮಹದಾದಿ ತತ್ವಗಳಿಂದ ವಿರಾಣಾಮಕವಾದ ಈ ಬ್ರಹ್ಮಾಂಡವೆಂಬ ದೇಹವನ್ನೇ ಸೃಷ್ಟಿ ಮಾಡಿದ ಅದು ಎರಡನೆಯ ರೂಪ ಮತ್ತೆ ಅದನ್ನೇ ಇನ್ನೊಮ್ಮೆ ಆವೃತ್ತಿ ಮಾಡಿಕೊಳ್ಳಬೇಕು ಪಂಚಭ ಭೂತೈ ಆತ್ಮಸೃಷ್ಟೈ ಭೂತೈಹ ಯದಾ ಪುರಂ ಸಸರ್ಜ ವಿರಾಜಂ ತಗದು ಪುರಂ ಸಸರ್ಜ ಈ ದೇಹವನ್ನು ಸೃಷ್ಟಿ ಮಾಡಿ ದೇಹದೊಳಗೆ ಪ್ರವೇಶ ಮಾಡಿದ ಅದು ಮೂರನೆಯ ರೂಪ ಪಂಚಭೂತಾನೀ ಮಹದಾದೀನಿ ಸಸರ್ಜ ತತ್ ಪ್ರಥಮ ಪಂಚಭೂತೈ ಸಸರ್ಜ ತೀಯ ಪಂಚಭೂತೈ ಪುರಂ ಸಸರ್ಜ ತತ್ರ ಚ ಪ್ರವಿವೇಶ ಹೀಗೆ ಅದನ್ನೇ ಸಂಕ್ಷೇಪವಾಗಿ ಈ ಭೂತಗಳಿಂದ ಮಹದಾದಿ ತತ್ವಗಳಿಂದ ವಿರಾಣಾಮುಕವಾದ ಈ ಬ್ರಹ್ಮಾಂಡವನ್ನು ದೇಹವನ್ನ ಸೃಷ್ಟಿ ಮಾಡಿ ಅಲ್ಲಿ ಸ್ವಾಂಶೇನ ವಿಷ್ಠ ಪ್ರವೇಶ ಮಾಡಿದಾಗ ಪರಮಾತ್ಮನಿಗೆ ಪುರುಷ ಎಂಬ ಹೆಸರು ಬಂತು ಪುರುಷಾಭಿಧಾನ ಮಾಪ ನಾರಾಯಣ ಆದಿದೇವಃ ಪರಮಾತ್ಮನಿಗೆ ಪುರುಷ ಎಂಬ ಹೆಸರು ಬಂತು ಎಂಬುದಾಗಿ ತಿಳಿಸ್ತಾರೆ ಇದರ ವಿವರಣೆಯನ್ನು ಮಾಡುತ್ತಾರೆ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮಾಂಡದೊಳಗಿರುವ ಪುರುಷ ದೇಹದೊಳಗಿರುವ ಪುರುಷ ಏನು ಕೆಲಸ ಮಾಡ್ತಾನಿವನು ಅಂದರೆ ಯತ್ಕಾಯ ಏನತ್ರಯ ಸನ್ನಿವೇಶ ಯಾವ ಪರಮಾತ್ಮನ ದೇಹವೇ ಈ ಮೂರು ಲೋಕಗಳು ಅಂತ ಅಲ್ಲ ಅದಕ್ಕೆ ಶ್ರೀಮದಾಚಾರ್ಯರು ಪದಚ್ಛೇದ ಚೆನ್ನಾಗಿ ಮಾಡಿಕೊಳ್ಳಿ ಅಂತಾರೆ ಯತ್ಕಾಯೇ ಸಂಸ್ಕೃತದಲ್ಲಿ ಪದಚ್ಛೇದ ಗೊಂದಲ ಇರುತ್ತದೆ ಎರಡು ರೀತಿಯಾಗಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಯತ್ಕಾ ಎತ್ಕಾಯಃ ಎರಡು ರೀತಿಯಾಗಿ ಇಲ್ಲಿ ಪದಚ್ಛೇದ ಆಗಬಹುದು ಅವಕಾಶ ಇದೆ ಸಂಸ್ಕೃತದ ವ್ಯಾಕರಣದ ರೀತಿಯಲ್ಲಿ ಆದರೆ ಯಾವುದು ಯೋಗ್ಯವೋ ಅದನ್ನು ಮಾಡಿಕೊಳ್ಳಬೇಕು ಯತ್ಕಾಯೇ ಏಷಃ ಯತ್ಕಾಯಃ ಏಷಃ ಅಲ್ಲ ದೇವರ ದೇಹವೇ ಈ ಮೂರು ಲೋಕಗಳಲ್ಲ ಅವನದು ಸಚ್ಚಿದಾನಂದಾತ್ಮಕ ದೇಹ ಯತ್ಕಾಯೇ ಸಪ್ತಮಿ ಯಾವ ಪರಮಾತ್ಮನ ಬ್ರಹ್ಮಾಂಡದೊಳಗಿರುವ ಪರಮಾತ್ಮನ ದೇಹದಲ್ಲಿ ಈ ಮೂರು ಲೋಕಗಳು ಆಶ್ರಿತವಾಗಿವೆಯೋ ಅವನು ಬ್ರಹ್ಮಾಂಡಾಂತರ್ಗತ ಪುರುಷ ಯತ್ಕಾಯ ಏಷಭುವನತ್ರಯ ಸನ್ನಿವೇಶ ಅಂದರೆ ಹೆಸರಿಗೆ ಬ್ರಹ್ಮಾಂಡದೊಳಗೆ ಅವನು ಪ್ರವೇಶ ಮಾಡಿದ ಅಂತ ಆದರೆ ನಿಜವಾಗಿ ಅವನ ದೇಹದಲ್ಲಿಯೇ ಈ ಬ್ರಹ್ಮಾಂಡದೊಳಗಿರುವ ಲೋಕಗಳೆಲ್ಲ ಆಶ್ರಿತವಾಗಿವೆ ಇನ್ನು ದೇಹದಲ್ಲಿ ಪ್ರವೇಶ ಮಾಡಿದ ಪುರುಷ ಇದ್ದಾನಲ್ಲ ಅವನಿಂದ ನಮಗೇನು ಲಾಭ ಅಂದರೆ ಯಸ್ ಯಾವ ಪರಮಾತ್ಮನ ಇಂದ್ರಿಯಗಳಿಂದ ಎಲ್ಲ ಜೀವರಾಶಿಗಳ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳು ಪ್ರವೃತ್ತವಾಗತ್ತೆ ನಮ್ಮ ದೇವರು ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಪ್ರಚೋದಕನಾಗಿ ನಮಗೆ ಜ್ಞಾನವನ್ನೂ ಹುಟ್ಟಿಸ್ತಾನೆ ಕರ್ಮಗಳನ್ನು ಮಾಡಸ್ತಾನೆ ಜ್ಞಾನಾಂಶಕೇ ನವಿಷತೋ ಬಲ ಮೋಜ ಈಹ ಜೊತೆಗೆ ಪರಮಾತ್ಮ ನಮ್ಮಲ್ಲಿ ಪ್ರವೇಶ ಮಾಡಿದಾಗ ನಮಗೆ ಬಲ ಉತ್ತಮವಾದಂತಹ ದೈಹಿಕವಾದ ಶಕ್ತಿ ನಮ್ಮಲ್ಲಿ ಬರ್ತದೆ ಓಜಃ ಅವಷ್ಟಂಬ ಶಕ್ತಿ ಇನ್ನೊಬ್ಬರು ಮಾಡಿದ ಆಕ್ರಮಣವನ್ನು ಸಹಿಸಿಕೊಳ್ಳುವ ಶಕ್ತಿ ಈಹ ನಾನಾ ವಿಧವಾದ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ನಮ್ಮಲ್ಲಿ ಬರ್ತದೆ ಸತ್ವಾದಿಭಿ ಸ್ಥಿತಿಲಯೋದ್ಭವ ಆದಿಕರ್ತ ಪರಮಾತ್ಮ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಸ್ವೀಕಾರ ಮಾಡಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಸತ್ವಗುಣದಿಂದ ಸ್ಥಿತಿ ತಮೋಗುಣದಿಂದ ಲಯ ರಜೋಗುಣದಿಂದ ಸೃಷ್ಟಿಯನ್ನು ಮಾಡುತ್ತಾನೆ ಸ್ಥಿತಿಲಯೋದ್ಭವ ಆದಿಕರ್ತ ಸ್ಥಿತಿಲಯೋದ್ಭವೇ ಆದಿಕರ್ತ ಇಲ್ಲಿಯೂ ಎರಡು ರೀತಿ ಪದಚ್ಛೇದ ಆಗಲಿಕ್ಕೆ ಅವಕಾಶ ಉಂಟು ಎರಡೂ ಪದಚ್ಛೇದಗಳನ್ನು ಮಾಡಿಕೊಳ್ಳಬಹುದು ಸ್ಥಿತಿಲಯೋದ್ಭವ ವಿಷಯೇ ಆದಿಕರ್ತ ಸ್ಥಿತಿಲಯ ಉದ್ಭವ ಇವುಗಳ ವಿಷಯದಲ್ಲಿ ಕರ್ತೃಗಳು ಬಹಳ ಇದ್ದಾರೆ ಆದರೆ ಆದಿಕರ್ತ ದೇವರು ಅಂತ ಅಥವಾ ಬಹುವ್ರೀಹಿ ಸ್ಥಿತಿಲಯೋದ್ಭವಗಳು ಯಾವನಿಂದ ಆಗ್ತವೋ ಅವನು ಯದಧೀನ ಎಸ್ಸತ್ತದಿತ್ತೇವಣ್ಯತೆ ಅಂತಿಟ್ಟುಕೊಂಡು ಸ್ಥಿತಿಲಯೋದ್ಭವಗಳಿಗೆ ನಿಯಾಮಕನಾದದ್ದರಿಂದ ಅವನನ್ನೇ ಸ್ಥಿತಿಲಯೋದ್ಭವ ಎಂಬುದಾಗಿಯೂ ಕರೆದಿದ್ದಾರೆ ಅಂತ ತಿಳಿಯಬಹುದು ಹೀಗೆ ಪರಮಾತ್ಮ ಆದೌ ಅಭೂತ್ ಶತೃತಿರ ಜಸ್ಯ ಸರ್ಗೇ ವಿಷ್ಣು ಸ್ಥಿತೌ ಕ್ರತುಪತಿರ್ದ್ವಿಜಧರ್ಮಸೇತು ರುದ್ರೋಪ್ಯಯ ತಮಸ ಪುರುಷಸ್ಸಾದ್ಯುದ್ಭವಸ್ಥಿತಿಲಯ ಸತತಂ ಪ್ರಜಾಸು ಪಾಠ ಮುಗಿದ ಮೇಲೆ ಕೆಲವರು ಮನೆಗೆ ಹೋಗಿ ಅಡುಗೆ ಊಟ ಮಾಡಿಕೊಂಡು ಆಫೀಸಿಗೆ ಹೋಗೋ ಅವಕಾಶ ಇಟ್ಟುಕೊಂಡಿರ್ತಾರೆ ಇವತ್ತು ಆ ಊಟದ ಸಮಯ ಇಲ್ಲ ಆದ್ದರಿಂದ ಅದನ್ನು ಸ್ವಲ್ಪ ಪಾಠದೊಳಗೆ ಸೇರಿಸಿಕೊಂಡು ಆಫೀಸಿಗೆ ಹೋಗ್ಬೋದು ಹೋಗೋರು ಇಲ್ಲೇ ಕೂಡವರಿಗೆ ನಿಶ್ಚಿಂತೆ ಆದವು ಅಭೂತ್ ಶತಧೃತಿ ರಜಸಸ್ಯ ಸರ್ಗೆ ಪರಮಾತ್ಮ ಮೂರು ರೂಪಗಳನ್ನು ತೆಗೆದುಕೊಂಡ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಓ ಹಾಗಾದರೆ ಬ್ರಹ್ಮದೇವರು ಮಹೇಶ್ವರ ಇಬ್ಬರು ವಿಷ್ಣುವೇನೆ ಹೌದು ಬ್ರಹ್ಮ ಮಹೇಶ್ವರ ವಿಷ್ಣುವೇ ಈ ಬ್ರಹ್ಮ ಮಹೇಶ್ವರರಲ್ಲ ಈ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾದ ಒಂದು ಬ್ರಹ್ಮಾಂತ ರೂಪ ಇದೆ ಅದು ಪರಮಾತ್ಮನ ಅವತಾರ ರುದ್ರದೇವರಲ್ಲಿ ಅಂತರ್ಯಾಮಿಯಾದ ಒಂದು ರುದ್ರ ಎಂಬ ಹೆಸರಿನ ರೂಪ ಇದೆ ಅದು ಪರಮಾತ್ಮನ ಅವತಾರ ಹೀಗಾಗಿ ಮೂರು ಪರಮಾತ್ಮನ ಅವತಾರಗಳು ಸ್ವಯಂ ವಿಷ್ಣು ಅಂತೂ ಸರೇನೇ ಸರಿ ಅದಕ್ಕೆ ಪ್ರಮಾಣ ಕೊಡ್ತಾರೆ ಆಚಾರ್ಯರು ಬ್ರಹ್ಮಣಿ ಸ್ಥಃ ಅಸೃಜದ್ವಿಷ್ಣು ಸ್ಥಿತ್ವ ರುದ್ರೇ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಸೃಷ್ಟಿ ಮಾಡುತ್ತಾನೆ ತನ್ನದೇ ಒಂದು ರೂಪದಿಂದ ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿ ಸಂಹಾರ ಮಾಡುತ್ತಾನೆ ಪೃಥಕ್ ಸ್ಥಿತ್ವ ಪ್ರತ್ಯೇಕವಾಗಿ ಹೊರಗೆ ನಿಂತು ಜಗತ್ತಿನ ರಕ್ಷಣೆಯನ್ನು ಮಾಡುತ್ತಾನೆ ತದ್ ಬ್ರಹ್ಮಾದ್ಯಾಹ್ವಯೋ ಹರಿಹಿ ಇತಿ ಬ್ರಹ್ಮೆ ಬ್ರಾಹ್ಮೇ ಆದ್ದರಿಂದ ಅವನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರಿದೆ ಈಗ ನೋಡ್ರಿ ಯಾವುದೋ ಒಂದು ಸಂಸಾರದಲ್ಲಿ ನಾವು ಬರೋದು ಅಂದರೆ ಕಷ್ಟದಲ್ಲಿ ಬರೋದು ಅಂತ ಅರ್ಥ ಸೃಷ್ಟಿ ಮಾಡುವಾಗ ನೇರವಾಗಿ ಎದುರಿಗೆ ಬಂದು ಸೃಷ್ಟಿ ಮಾಡಿದ್ರಿ ಯಾಕೆ ಸಂಸಾರಕ್ಕೆ ತಗೊಳ್ಕೊಂಡ್ಬಂದಿ ಮಹಾರಾಯ ಅಂತ ಯಾರಾದರೂ ಮತ್ತೆ ಅಂದಗಿಂದಾರು ಅಂತ ಡೈರೆಕ್ಟ್ ಸೃಷ್ಟಿ ಮಾಡೋದಿಲ್ಲ ಇನ್ನೊಬ್ಬರು ಒಳಗಿದ್ದು ಸೃಷ್ಟಿ ಮಾಡಿಬಿಡ್ತಾನೆ ರಕ್ಷಣೆ ಮಾಡುವಾಗ ನಾನೇ ರಕ್ಷಣೆಗೆ ಬಂದದ್ದು ಏನು ಚಿಂತೆ ಮಾಡಬೇಡಿ ಇಂತ ಮಾಡ್ತಾನೆ ಸಂಹಾರ ಮಾಡುವಾಗ ಮತ್ತೆ ಮಾಯವಾಗಿ ಬಿಡ್ತಾನೆ ರುದ್ರದೇವರು ಒಳಗೆ ಹೋಗಿ ಮಾಡ್ತಾನೆ ಬೈಸ್ಕೊಳ್ಳೋ ಕೆಲಸ ಬೇಡ ಅಂತ ಅಂತ ಹಿಂಗೆ ಅನ್ಕೋಬೇಡ್ರಿ ಈಗ ಅನ್ನಿಸ್ತದಷ್ಟೇ ನೋಡಿದವ್ರಿಗೆ रजसा तमसा च ब्रह्मरुद्रदेह सृष्टे रागक्रोध कारण इूल हीगिद आदव अभूत शतधृति रजसा अस् सर्गे अस्त जगत सर्गे सृष्टिम आद मूल परमात्मा रजसा शतधृति अभूत रजोगुण शतधृति शतधृति अब ब्रह्मदेवर ರಜೋಗುಣದಿಂದ ಶತಧೃತಿಯಾದ ಅಂತ ದೇವರಿಗೆ ರಜೋಗುಣದ ದೇಹವೇ ದೇವರಿಗೆ ಅಲ್ಲ ರಜೋಗುಣದಿಂದ ರಜಸ ಶತಧೃತಿಂ ಉತ್ಪಾದ್ಯ ಅಂತ ಇಟ್ಕೋಬೇಕು ರಜೋಗುಣದಿಂದ ಬ್ರಹ್ಮದೇವರ ದೇಹವನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ತಾನೂ ಕೂಡ ಶತಧೃತಿ ಅಭೂತ್ ತಾನು ಶತಧೃತಿ ಆಗುವಾಗ ರಜಸ ಅನ್ನೋದೇನು ಸಂಬಂಧ ಇಲ್ಲ ರಜಸ ಶತಧೃತಿ ದೇಹಂ ಉತ್ಪಾದ್ಯ ರಜೋಗುಣದಿಂದ ಬ್ರಹ್ಮದೇವರ ದೇಹವನ್ನು ಹುಟ್ಟಿಸಿ ಆ ಬ್ರಹ್ಮದೇವರ ದೇಹದಲ್ಲಿ ತಾನು ಶತಧೃತಿ ಅಭೂತ್ ತಾನು ಶತಧೃತಿಯಾಗುವಾಗ ಸಚ್ಚಿದಾನಂದಾತ್ಮಕನಾಗಿ ಶತಧೃತಿಯಾಗಿದ್ದಾನೆ ರಜೋಗುಣದ ಸಂಬಂಧ ಇಲ್ಲ ಆಗ ಅರ್ಥವಾಯ್ತಾ ಇನ್ನು ವಿಷ್ಣು ಸ್ಥಿತವು ನೋಡಿ ಅಲ್ಲಿ ಸತ್ವೇನಂತನಲಿಲ್ಲ ಅದಕ್ಕೆ ಯಾಕೆ ಅಲ್ಲಿ ಇನ್ನೊಬ್ಬರ ದೇಹವನ್ನು ಹುಟ್ಟಿಸಿ ಒಳಗೆ ಅಂತರ್ಯಾಮಿ ಆಗೋ ಪ್ರಶ್ನೆ ಇಲ್ಲ ತಾನೇ ವಿಷ್ಣು ಸತ್ವಗುಣದ ಸಂಬಂಧನೇ ಇಲ್ಲ ವಿಷ್ಣು ಸ್ಥಿತವು ಸ್ಥಿತಿ ಕಾಲದಲ್ಲಿ ಪರಮಾತ್ಮ ತಾನು ವಿಷ್ಣುವಾದ ಹೇಗೆ ಕ್ರತುಪತಿ ಹೀ ದ್ವಿಜಧಧರ್ಮ ಸೇತು ಯಜ್ಞಯಾಗಾದಿಗಳಿಗೆ ನಿಯಾಮಕನಾಗಿ ಇನ್ನಿತರ ಬ್ರಾಹ್ಮಣರಿಗೆ ಅವರ ಆಚರಣೆ ಮಾಡುವ ಧರ್ಮಕ್ಕೆ ಪಾಲಕನಾಗಿ ಅವನು ಸ್ಥಿತಿಯನ್ನು ಮಾಡಿದ ಅಂದರೆ ಸ್ಥಿತಿ ಅಂತನ್ನುವುದರೊಳಗೆ ಪ್ರಧಾನ ಯಾವುದು ಅಂತ ನೋಡಿಕೊಳ್ಳ್ರಿ ದೇವರು ನಮಗೆ ಸ್ಥಿತಿಯನ್ನು ಮಾಡುತ್ತಾನೆ ಪಾಲನೆ ಮಾಡುತ್ತಾನೆ ಅಂದರೆ ಅನ್ನವಸ್ತ್ರಿಗಳನ್ನು ಕೊಡ್ತಾನೆ ಎನ್ನುವುದು ಸತ್ಯವಾದ ಮಾತು ಸುಳ್ಳೇನಲ್ಲ ಆದರೆ ಅನ್ನವಸ್ತ್ರಿಗಳನ್ನು ಕೊಟ್ಟು ಮಾಡುವ ರಕ್ಷಣೆ ಸಾಮಾನ್ಯ ರಕ್ಷಣೆ ಧರ್ಮವನ್ನು ರಕ್ಷಣೆ ಮಾಡ್ತಾನಲ್ಲ ಯಜ್ಞಯಾಗಾದಿಗಳನ್ನು ನಮ್ಮಿಂದ ಮಾಡಿಸಿ ಪರಲೋಕ ಸಾಧನೆಯನ್ನು ನಮ್ಮಿಂದ ಮಾಡಿಸ್ತಾನಲ್ಲ ಅದು ನಿಜವಾದ ರಕ್ಷಣೆ ಕ್ರತುಪತಿರ್ ದ್ವಿಜಧರ್ಮ ಸೇತು ವಿಷ್ಣು ಸ್ಥಿತೌಬೀ ಇನ್ನು ತಮಸ ತಮೋಗುಣದಿಂದ ರುದ್ರದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ತಾನೂ ಕೂಡ ಅಪ್ಯಯಾಯ ರುದ್ರ ಅಭೂ ಜಗತ್ತಿನ ಪ್ರಲಯ ಮಾಡುವುದಕ್ಕೆ ರುದ್ರನಾಮಕನಾಗಿ ಒಳಗಿದ್ದ ಯಾರು ಆ ಪುರುಷ ಹಿಂದೆ ಪುರುಷನಾಗಿ ಅವತಾರ ಮಾಡಿದ ಪರಮಾತ್ಮನೇ ಈ ಎಲ್ಲ ರೂಪಗಳನ್ನು ತೆಗೆದುಕೊಳ್ತಾನೆ ಪುರುಷಸ್ಸಾಧ್ಯ ಇತ್ಯುದ್ಭವ ಸ್ಥಿತಿಯ ಲಯ ಸತತಂ ಪ್ರಜಾಸು ಹೀಗೆ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಪರಮಾತ್ಮನಿಂದಾಗಿ ಪ್ರಜೆಗಳಿಗೆ ಬರ್ತವೆ ಎಂಬುದಾಗಿ ನಾವು ತಿಳಿಯಬೇಕು ಅಂತ ಧ್ರುಮಿಲರು ತಿಳಿಸಿಕೊಡ್ತಾರೆ ಇಲ್ಲಿ ಒಂದು ವಾಕ್ಯ ಉಳಿತು ರಾಗಕ್ರೋಧ ಕಾರಣತ್ವಾಚ್ಛ ರಜೋಗುಣ ತಮೋಗುಣದಿಂದ ಬ್ರಹ್ಮರುದ್ರದೇವರ ದೇಹ ಸೃಷ್ಟಿ ಮಾಡುವುದಷ್ಟೇ ಅಲ್ಲ ರಾಗ ಕ್ರೋಧಗಳನ್ನೂ ಸೃಷ್ಟಿ ಮಾಡುತ್ತಾನೆ ಹೀಗಾಗಿ ರಜೋಗುಣ ತಮೋಗುಣಗಳ ಕೆಲಸವುಂಟು ಅಂದರೆ ಸೃಷ್ಟಿ ಮಾಡಬೇಕಾದರೆ ಇಚ್ಛಾಶಕ್ತಿ ಬೇಕು ನಾನು ಸೃಷ್ಟಿ ಮಾಡಬೇಕು ಅಹಂಸ್ರಕ್ಷೆ ನಾನು ಸೃಷ್ಟಿ ಮಾಡಬೇಕಿನ್ ಮುಂದೆ ಅಂತ ಬ್ರಹ್ಮದೇವರಲ್ಲಿ ಇಚ್ಛೆ ಬರಬೇಕು ಆ ಇಚ್ಛೆಯನ್ನು ಪರಮಾತ್ಮ ರಜೋಗುಣದಿಂದ ಕೊಡ್ತಾನೆ ಬ್ರಹ್ಮದೇವರಿಗೆ ರುದ್ರದೇವರು ಸಂಹಾರ ಮಾಡಬೇಕಾದರೆ ಬರೀ ನಗನಗತ ಇದ್ರೆ ಸಂಹಾರ ಮಾಡಲಿಕ್ಕೆ ಬರೋದೇ ಇಲ್ಲ ಹಾಗಾದರೆ ಸಂಹಾರ ಮಾಡಬೇಕು ಅಂತಾದರೆ ಕ್ರೋಧ ಬರಬೇಕು ಕ್ರೋಧ ಬರಬೇಕಾದ್ರೆ ತಮೋಗುಣ ಬೇಕು ತಮೋಗುಣದಿಂದ ರುದ್ರದೇವರಲ್ಲಿ ಕ್ರೋಧವನ್ನು ಹುಟ್ಟಿಸ್ತಾನೆ ಆ ಕಲಿಯುಗದ ಕೊನೆ ಭಾಗದೊಳಗೆ ಎಲ್ಲ ಪ್ರಲಯ ಕಾಲದೊಳಗೆ ಈ ಕಲಿಯುಗ ಎಲ್ಲ ಕೊನೆಗೆ ಆ ಸಂಪೂರ್ಣವಾಗಿ ಕಲ್ಪ ಮುಗಿದ ಮೇಲೆ ಜಗತ್ ಬ್ರಹ್ಮಾಂಡದ ಪ್ರಲಯ ಆಗಬೇಕಲ್ಲ ಪ್ರಲಯ ಆಗುವಾಗ ರುದ್ರದೇವರಲ್ಲಿ ಕ್ರೋಧ ವಿಶೇಷವನ್ನು ತಂದುಕೊಟ್ಟು ಆ ಮೂಲಕ ಜಗತ್ತಿನ ಸಂಹಾರವನ್ನು ಮಾಡಿಸ್ತಾನೆ ಆದ್ದರಿಂದ ರಾಗ ಕ್ರೋಧಗಳಿಗಾಗಿಯೂ ಕೂಡ ರಜೋಗುಣ ತಮೋಗುಣಗಳನ್ನು ದೇವರು ಬಳಸಿಕೊಂಡು ಈ ಸೃಷ್ಟಿಸ್ಥಿತಿ ಸಂಹಾರಗಳನ್ನು ಮಾಡಿಸ್ತಾನೆ ಧರ್ಮಸ್ಯ ದಕ್ಷುಹಿತರ್ಯ ಜನಿಸ್ವಮೂರ್ತಿಯ ನಾರಾಯಣೋ ನರ ಸ್ವತಪ ಪ್ರಭಾವ ನೈಷ್ಕಮ್ಯಲಕ್ಷಣ ಮುವಾಚ ಚಚಾರ ಯೋಗಂ ಯೋದ್ಯಾ ಚಾಸ್ತಿವರ್ಯ ನಿಷೇವಿತ್ರಿ ಪರಮಾತ್ಮ ದಕ್ಷದಿತರಿ ದಕ್ಷ ಮಗಳು ಆ ಮಗಳಲ್ಲಿ ಪರಮಾತ್ಮ ಧರ್ಮ ಯಮಧರ್ಮ ರಾಜನಿಂದ ಅವತಾರ ಮಾಡಿದ್ದಾನೆ ಮೂರ್ತಿ ಆ ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿಯಲ್ಲಿ ತನ್ನ ಮೂರ್ತಿಯಿಂದ ದೇವರು ಅವತಾರ ಮಾಡಿದ ಸ್ವಮೂರ್ತ್ಯ ಪರಮಾತ್ಮ ಅವತಾರ ಮಾಡಿದೆ ಹೀಗೂ ಅರ್ಥ ಮಾಡ್ಬೋದು ಸ್ವಮೂರ್ ದಕ್ಷುಹಿತರಿ ಸ್ವಮೂರ್ತ್ಯಂ ಅಂತ ಆಗಬೇಕಾಗತ್ತೆ ಅಷ್ಟೇ ವಿಭಕ್ತಿ ವ್ಯತ್ಯಾಸ ಸ್ವಮೂರ್ತ್ಯ ತನ್ನ ಅಧೀನಳಾದಂತಹ ಮೂರ್ತಿನಾಮಕಳಾದ ದಕ್ಷಪ್ರಜಾಪತಿಯ ಮಗಳಲ್ಲಿ ಯಮಧರ್ಮರಾಜನಿಂದ ಅವತಾರ ಮಾಡಿದ ಅಥವಾ ದಕ್ಷ ದುಹಿತರಿ ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿಯಲ್ಲಿ ಧರ್ಮಸ್ಥ ಸಕಾಶಾತ್ ಯಮಧರ್ಮರಾಜನಿಂದ ಸ್ವಮೂರ್ತ್ಯ ಅಜನಿ ತನ್ನ ಸ್ವರೂಪಭೂತವಾದ ದೇಹ ಅದನ್ನು ತೆಗೆದುಕೊಂಡು ಪರಮಾತ್ಮ ನಾರಾಯಣ ನಾಮಕನಾಗಿ ಅವತಾರ ಮಾಡಿದ ನರ ಮಾತ್ರ ಸಾಕ್ಷಾತ್ ಪರಮಾತ್ಮನ ಅವತಾರ ಅಲ್ಲ ಭಗವಂತನ ಆವೇಶ ಶೇಷದೇವರ ಅವತಾರ ಪರಮಾತ್ಮನ ಆವೇಶ ಈ ಭಗವಂತ ಸ್ವತಪ್ರಭಾವ ತನ್ನ ತಪಸ್ಸಿನ ಸಾಮರ್ಥ್ಯ ಇದ್ದವ ತನ್ನ ತಪಸ್ಸನ್ನು ವಿಶೇಷವಾಗಿ ಮಾಡಿ ಮಾಡಿ ಮಾಡಿ ಮಾಡಿ ಮಹಾ ಸಾಮರ್ಥ್ಯವನ್ನು ಪಡೆದವ ಅಂತ ಅರ್ಥ ತೋರ್ತದೆ ಅಲ್ಲ ದೇವರ ಸಾಮರ್ಥ್ಯ ಇದು ಅನಾದಿನಿತ್ಯ ತಪಸ್ಸು ಮಾಡಿ ಸಾಮರ್ಥ್ಯವನ್ನು ಪಡೆಯಬೇಕಾಗಿಲ್ಲ ದೇವರು ಹಾಗಾದರೆ ಸ್ವತಪ ಪ್ರಭಾವ ಅನ್ನುವುದಕ್ಕೆ ಅರ್ಥ ಏನು ಅಂದರೆ ಸ್ವವಿಷಯ ಜ್ಞಾನ ರೂಪ ಪ್ರಭಾವ ರೂಪಶ್ಚ ಒಂದಕ್ಕೊಂದು ಸಂಬಂಧ ಇಲ್ಲ ತಪ ಆಲೋಚನೆ ತಪಸ್ಸು ಜ್ಞಾನ ಸ್ವತಪ ಸ್ವರೂಪ ಜ್ಞಾನರೂಪನಾಗಿದ್ದಾನೆ ಭಗವಂತ ಜ್ಞಾನಾತ್ಮಕನಾಗಿದ್ದಾನೆ ಪ್ರಭಾವ ಮಹಾಮಾಹಾತ್ಮ್ಯ ಸ್ವರೂಪನಾಗಿದ್ದಾನೆ ಎರಡು ಬೇರೆ ಬೇರೆ ತಪಸ್ಸಿನಿಂದ ಮಾಹಾತ್ಮ್ಯ ಪಡೆದವನಲ್ಲ ಅನಂತ ಜ್ಞಾನರೂಪ ಅನಂತ ಮಹಾತ್ಮ್ಯ ಸ್ವರೂಪನಾದ ಪರಮಾತ್ಮ ನಾರಾಯಣನಾಗಿ ಯಮಧರ್ಮನ ಪತ್ನಿಯಲ್ಲಿ ಅವತಾರ ಮಾಡಿದ್ದಾನೆ ನೈಷ್ಕರ್ಮ್ಯ ಲಕ್ಷಣ ಮುವಾಚ ಚಚಾರ ಯೋಗಂ ಯೋಧ್ಯಾ ಪಿಚಾಸ್ತರು ಶಿವರೀ ಅನಿಷೇವಿಂಘ್ರಿ ಪರಮಾತ್ಮ ಈ ನಾರಾಯಣನಾಗಿ ಅವತಾರ ಮಾಡಿ ಏನು ಕೆಲಸ ಮಾಡಿದ ಅಂದರೆ ನೈಷ್ಕರ್ಮ್ಯ ಲಕ್ಷಣ ಮುವಾಚ ನೈಷ್ಕರ್ಮ್ಯ ಅಂದರೆ ಮೋಕ್ಷ ಆ ಮೋಕ್ಷ ಸಾಧನವಾದಂತಹ ತತ್ವವನ್ನು ಉಪದೇಶ ಮಾಡಿದ ನೈಷ್ಕರ್ಮ್ಯ ಲಕ್ಷಣಂ ನೈಷ್ಕರ್ಮ್ಯಂ ಲಕ್ಷಯತಿ ಜ್ಞಾಪಯತೀತಿ ನೈಷ್ಕರ್ಮ್ಯ ಲಕ್ಷಣಂ ಮೋಕ್ಷವನ್ನು ನಮಗೆ ತೋರಿಸುವುದು ಯಾವುದು ಜ್ಞಾನ ಅಂತಹ ಮೋಕ್ಷ ಸಾಧನವಾದ ಜ್ಞಾನವನ್ನು ಉಪದೇಶ ಮಾಡಿದ ನಾರಾಯಣ ರೂಪದಿಂದ ಪಂಚರಾತ್ರವನ್ನು ರಚನೆ ಮಾಡಿದ್ದು ನಾರಾಯಣನೇ ಬ್ರಹ್ಮತರ್ಕವನ್ನು ರಚನೆ ಮಾಡಿದ್ದು ಪಂಚರಾತ್ರವನ್ನು ರಚನೆ ಮಾಡಿದ್ದು ಈ ನಾರಾಯಣ ರೂಪಿಯಾಗಿರುವಂತಹ ಪರಮಾತ್ಮ ಅಂತಹ ಪರಮಾತ್ಮ ನಮಗೆ ಮೋಕ್ಷ ಸಾಧನವಾದ ಜ್ಞಾನವನ್ನು ಉಪದೇಶ ಮಾಡಿ ಯೋಗ ಮಾರ್ಗವನ್ನು ಕೂಡ ಉಪದೇಶ ಮಾಡಿದ ಸ್ವಯಂ ತಾನು ಅನುಷ್ಠಾನ ಮಾಡಿಯೂ ತೋರಿಸಿದ ಯಾವ ರೀತಿ ಧ್ಯಾನ ಮಾಡಬೇಕು ಅದಕ್ಕೆ ಬದರಿ ನಾರಾಯಣನ ರೂಪ ಆ ಧ್ಯಾನ ಮುದ್ರೆಯಲ್ಲಿದೆ ಯಾವ ರೀತಿ ಧ್ಯಾನ ಮಾಡಬೇಕು ಹೇಗೆ ತಪಸ್ಸು ಮಾಡಬೇಕು ಅಂತ ಜಗತ್ತಿಗೆ ತಿಳಿಸಿಕೊಡ್ತಾನೆ ಯೋಧ್ಯಾ ಪಿ ಚಾಸ್ತರು ಶಿವರಿ ಅನಿಶೇ ಬಿ ತಾಂಘ್ರಿ ಇವತ್ತಿಗೂ ಋಷಿಗಳಿಂದ ಪೂಜಿತನಾಗಿ ಪರಮಾತ್ಮ ಬದರಿಕಾಶ್ರಮದಲ್ಲಿ ಇದ್ದಾನೆ ನಾರಾಯಣ ರೂಪದಿಂದ ನರರೂಪದಿಂದ ನರನಲ್ಲಿ ಅವಿಷ್ಟನಾಗಿ ಈ ನಾರಾಯಣನ ಮಹಿಮೆ ಏನು ಇಂದ್ರೋಪಿ ನಾಕ್ಯಸುಖ ಮೇಷ ಜಿಗಕ್ಷತಿ ಇ ಕಾಮ್ ನ್ಯುಂಕ್ತ ಸ ಗಣಂ ಸ ಭದರರ್ಯುಪಾಖ್ಯಂ ಚ ಹೆಚ್ಚಿಗಿದೆ ಗತ್ವಾಪ್ಸರೋ ಗಣವಸಂತಮಂದವಾತೈ ಸ್ತ್ರೀ ಪ್ರೇಕ್ಷಣೇಶು ಭಿರವಿಧ್ಯ ತನ್ಮಹಿಜ್ಞಃ ಇಂದ್ರದೇವರು ಏನು ಈ ರೀತಿ ತಪಸ್ಸು ಮಾಡಿದರೆ ಸ್ವರ್ಗಲೋಕದ ಆಧಿಪತ್ಯವನ್ನ ಸ್ವರ್ಗಲೋಕದ ಸುಖವನ್ನೆಲ್ಲ ಈ ನಾರಾಯಣನೇ ಕಸಿದುಕೊಂಡು ಬಿಡ್ತಾನೋ ಏನೋ ಅಂತ ಭಯ ಆಯಿತು ಅವರಿಗೆ ತಪಸ್ಸಿನ ಪ್ರಭಾವದಿಂದ ತಪಸ್ವಿಗಳು ಏನನ್ನೂ ಸಾಧಿಸ್ತಾರೆ ಆ ತಪಸ್ಸು ಬಹಳ ಆಯ್ತಿದು ಇನ್ನು ಏನನ್ನೂ ಸಾಧಿಸೋದು ಅಂದರೆ ಏನು ಸ್ವಲ್ಪ ಸಾಧಿಸೋದು ಅಂದರೆ ಸ್ವರ್ಗದಲ್ಲಿ ಬಂದು ತಾನೂ ಒಂದು ರೂಮಿನೊಳಗೆ ಸುಖ ಪಡೋದಷ್ಟೇ ಆದರೆ ಬಹಳ ತಪಸ್ಸು ಮಾಡಿದರೆ ಇಡೀ ಸ್ವರ್ಗವನ್ನೇ ಕಬಳಿಸ್ತಾರೆ ಅಂತ ಅರ್ಥ ಮತ್ತು ನನ್ನ ಗತಿ ಏನು ಹೀಗೆ ಇಂದ್ರದೇವರ ಸಮಸ್ಯೆ ಇಂದ್ರೋಪಿ ನಾಕ್ಯ ಸುಖ ಮೇಷ ಜಿಘೃಕ್ಷತೀತಿ ಕಾಮದೇವರಿಗೆ ತನ್ನ ಸಮಾನ ಯೋಗ್ಯತೆಯಲ್ಲಿರುವ ಕಾಮ ಆ ಕಾಮನಿಗೆ ಪ್ರೇರಣೆ ಮಾಡಿದ ಕಾಮ ನೀನು ಹೋಗು ನಿನ್ನ ಗಣ ಎಲ್ಲವನ್ನೂ ಕರೆದುಕೊಂಡು ನೀನು ಬದರೀ ಕ್ಷೇತ್ರಕ್ಕೆ ಹೋಗಿ ನಾರಾಯಣದೇವರು ಮಾಡುವ ತಪಸ್ಸಿಗೆ ನೀನು ವಿಘ್ನ ಮಾಡಬೇಕು ಅಂತ ಹೇಳ್ತಾನೆ ಆಗ ಗತ್ವಾಪ್ಸರೋ ಗಣ ವಸಂತ ಸುಮಂದ ವಾತೈಹಿ ಅವನ ಗಣ ಅಂದರೆ ಯಾವುದು ಅಪ್ಸರ ಸ್ತ್ರೀಯರು ವಸಂತ ಋತು ಸುಮಂದ ವಾತ ಒಳ್ಳೆಯ ಗಾಳಿ ಇವುಗಳೆಲ್ಲವನ್ನು ಸ್ತ್ರೀ ಪ್ರೇಕ್ಷಣ ಇಶುಭಿಹಿ ಸ್ತ್ರೀಯರ ನೋಟವೆಂಬ ಬಾಣಗಳು ಇವುಗಳಿಂದ ಈ ಗಣಗಳಿಂದ ಸಹಿತನಾಗಿ ಈ ಬಾಣಗಳಿಂದ ಅವಿದ್ಯದ ಅತನ್ಮಹಿಜ್ಞ ಆ ನಾರಾಯಣ ದೇವರ ಮೇಲೆ ತನ್ನ ಬಾಣಗಳ ಪ್ರಯೋಗ ಮಾಡಿದ ಅರ್ಥಾತ್ ಎಲ್ಲ ಅಪ್ಸರ ಸ್ತ್ರೀಯರನ್ನು ಕರೆದುಕೊಂಡು ಹೋಗಿ ವಸಂತ ಋತುವಿನ ನಾನಾ ಅರಣ್ಯದ ಸೌಂದರ್ಯವನ್ನೆಲ್ಲ ಅಲ್ಲಿ ಸೃಷ್ಟಿ ಮಾಡಿ ಒಳ್ಳೆಯ ಗಾಳಿ ಬೀಸುವಂತೆ ಮಾಡಿ ಕಾಮವಿಕಾರ ಆಗುವಂತೆ ಮಾಡುವ ಪ್ರಯತ್ನ ಮಾಡಿದ ಅತನ್ಮಹಿಜ್ಞ ಆ ಭಗವಂತನ ಮಹಿಮೆ ಗೊತ್ತಿಲ್ಲ ಅವನಿಗೆ ಯಾವುದೇ ವಿಕಾರಗಳಿಲ್ಲ ಅಂತಹ ಸರ್ವೋತ್ತಮನಾದ ಸರ್ವೇಶ್ವರನಾದ ಯಸ್ಸೇಂದ್ರಿಯಾಣಿ ಮತಿ ತಿಂ ಮತಿ ಕುಹಕೈರ್ ನಶೇ ಕುಹು ಅಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ಇಂದ್ರ ಹಾಗೂ ಕಾಮ ಇವರಿಬ್ಬರೂ ಪ್ರಯತ್ನ ಮಾಡಿದರು ಆದರೆ ವಿಫಲರಾದರು ಪರಮಾತ್ಮನಿಗೆ ಯಾವ ವಿಕಾರಗಳು ಆಗಲಿ ಏನು ಇಂದ್ರದೇವರಿಗೆ ಕಾಮದೇವರಿಗೆ ಇಷ್ಟು ಗೊತ್ತಿಲ್ಲವೆ ಸಣ್ಣ ವಿಷಯ ದೇವರಿಗೆ ಯಾವ ವಿಕಾರಗಳಿಲ್ಲ ಅನ್ನೋದು ಅದಕ್ಕೆ ಶ್ರೀಮದಾಚಾರ್ಯರಂತಾರೆ ಗೊತ್ತಿರ್ತದೆ ಚೆನ್ನಾಗಿ ಗೊತ್ತಿದೆ ಆದರೆ ಆ ಪ್ರಸಂಗದಲ್ಲಿ ಹಸುರಾವೇಶದಿಂದ ಸ್ವಲ್ಪ ವಿಸ್ಮರಣೆಯಾಗಿರುತ್ತದಷ್ಟೇ ಜ್ಞಾನರೂಪಾನಪಿ ಸುರಾನ್ ವಿನಾಪ್ರಾಣಂ ಕ್ವಚಿತ್ ಪರೇ ಆವಿಶಂತ ಜ್ಞಾನರೂಪರಾಗಿರುವಂತಹ ದೇವತೆಗಳ ದೇವತೆಗಳಲ್ಲಿಯೂ ಕೂಡ ಪರೇ ಆವಿಶಂತಿ ಹಸುರರು ಪ್ರವೇಶ ಮಾಡುತ್ತಾರೆ ಮುಖ್ಯಪ್ರಾಣ ದೇವರನ್ನು ಬಿಟ್ಟು ಮುಖ್ಯಪ್ರಾಣನನ್ನು ಬಿಟ್ಟು ಇನ್ನುಳಿದ ದೇವತೆಗಳಲ್ಲಿ ಕದಾಚಿತ್ ಅಸುರಾವೇಶ ಆಗತ್ತೆ ಆವಿಷಂತಿ ಸ್ಯತಸ್ತಾಂ ಅಜ್ಞಾನಾದಿ ನೋ ಸ್ವತಃ ಸ್ವಾಭಾವಿಕವಾಗಿ ಪರಮಾತ್ಮನ ಬಗ್ಗೆ ಈ ತರಹದ ತಪ್ಪು ತಿಳುವಳಿಕೆ ಅವರಿಗಿಲ್ಲ ಅಜ್ಞಾನವೂ ಇಲ್ಲ ತಪ್ಪು ತಿಳುವಳಿಕೆಯೂ ಇಲ್ಲ ಆದರೆ ಅಸುರಾವೇಶ ಮೂಲಕವಾಗಿ ಇಂದ್ರ ಕಾಮ ಅಥವಾ ಪ್ರಧಾನ ವಾಯುದೇವರಲ್ಲ ಅಪ್ರಧಾನ ವಾಯುದೇವರು ಪ್ರವಾಹವಾಯು ಇವರಲ್ಲಿ ಅಸುರಾವೇಶ ಮೂಲಕವಾಗಿ ಅಜ್ಞಾನಾದಿಗಳು ಇರ್ತದೆ ಅಲ್ಲ ಇಂದ್ರ ಹೋಗುವಿಂದ ಕಾಮ ಬಂದ ಅವರಿಬ್ಬರಿಗೆ ಅಸರಾವೇಶ ಆಗಲಿ ಅಪ್ರಧಾನರಾದ ವಾಯುದೇವರಿಗೆ ಪ್ರವಾಹ ವಾಯುದೇವರಿಗೆ ಯಾಕೆ ಅಸರಾವೇಶವನ್ನು ಒಪ್ಪಬೇಕು ಅಂದರೆ ಸುಮಂದವಾ ತೈಹಿ ಆ ಗಾಳಿ ಅಂದರೆ ಬರೀ ಜಡವಾದ ಗಾಳಿಯನ್ನು ಕರೆದುಕೊಂಡು ಬರೋದಲ್ಲ ನಮ್ಮಲ್ಲಿ ನಾದೈವಂ ಕಿಂಚಿಸದೆ ಗಾಳಿಗೆ ಅಭಿಮಾನಿಯಾದ ಪ್ರವಾಹ ವಾಯುವಿಗೆ ಹೇಳಿದೆ ಕಾಮ ನನ್ನ ಜೊತೆಗೆ ಬರಬೇಕು ನೀನು ಅಂತ ನಡಿ ನಾವೆಲ್ಲರೂ ಪ್ರಯತ್ನ ಮಾಡಿ ಸೋಲಿಸೋಣ ಅಂತ ಆ ಗಾಳಿಗೆ ಅಭಿಮಾನಿಯಾದ ಪ್ರವಾಹ ವಾಯುವು ಬಂದನಲ್ಲ ಅವನಲ್ಲಿಯೂ ಅಸರಾವೇಶ ನಾ ಬರೋದಿಲ್ಲ ಹೋಗಿ ನೀನು ಹೋದ್ರೆ ಹೋಗಿ ನಾನೇನು ಬೀಸೋದಿಲ್ಲ ಅಂತ ಕೂಡ್ಬೇಕಾಗಿತ್ತು ಕೈ ಕಟ್ಕೊಂಡು ಕೂಡಲಿಲ್ಲ ಬಂದ ಯಾಕೆ ಆ ಪ್ರವಾಹ ವಾಯುವಿನಲ್ಲಿಯೂ ಆಗಿತ್ತು ಎಂಬುದಾಗಿ ತಾಮ್ರಪರ್ಣಿ ಆಚಾರ್ಯರಂತಾರೆ ಗತ್ ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಗಾಳಿ ಬೀಸ್ತು ಅಂದರೆ ಮತ್ತೆ ವಾಯುದೇವರು ಬಂದರು ಅವರಿಗೂ ಹಸರಾವೇಶ ಆಗಿತ್ತು ಅಂತ ತಿಳಿಯಬೇಡ್ರಿ ಅದು ಪ್ರವಾಹವಾಯುವಿನ ಕೆಲಸ ಮುಖ್ಯಪ್ರಾಣದೇವರ ಕೆಲಸ ಅಲ್ಲ ಅದು ಗತ್ವಾಪ್ಸರೋ ಗಣವಸಂತಸುಮಂದತೈ ಸ್ತ್ರೀ ಪ್ರೇಕ್ಷಣೇಶು ಭಿರಬ್ದದ ತನ್ಮಿ ಜ್ಞ ಅತಮತ ಪದಾಭ್ಯಂ ಭೂತವಾರ ವಿವಕ್ಷಿ ನು ಮುಖ್ಯಪ್ರಣ ಮುಂದಿನ ಶ್ಲೋಕದಲ್ಲಿ ಮಾರುತ ಅಂತ ಬರ್ತದೆ ಯಾಕೆ ಮುಖ್ಯಪ್ರಣದೇವರಲ್ಲಿ ಅಸುರಾವೇಶ ಇಲ್ಲ ಅನ್ಲಿಕ್ಕೆ ಪ್ರಮಾಣ ಕೊಡ್ತಾರೆ ಅಥೈನಮೇವ ಆಪ್ನೋತ್ಯೋಯ್ ಮಧ್ಯಮೇತೇವತಃ ಪ್ಲಾನಾಂ ಅಸುರಾರುತ್ವಾಧ್ವಸು ಯಥಾ ಅಶ್ಮಾನಂ ಆಖಣ ಮೃತ್ವಾ ವಿದ್ವಂಸೇತ ಎಂ ಹೈವ ವಿಧ್ವಂಸಮಾನಹ ವಿಶ್ವಂಚ ವಿನೀಶು ಎಲ್ಲ ದೇವತೆಗಳಿಗೆ ಹಸುರರು ಮತ್ತು ಆಕ್ರಮಣ ಮಾಡಿ ಪೀಡಿಸಿದಂತೆ ಅವರ ಕಾರ್ಯದಲ್ಲಿ ದೋಷ ಬರುವಂತೆ ಮಾಡುತ್ತಾರೆ ಗಂಧವನ್ನು ಆಘ್ರಾಣ ಮಾಡಬೇಕಾದರೆ ಸುಗಂಧ ದುರ್ಗಂಧ ಎರಡನ್ನೂ ಆಘ್ರಾಣನೆ ಮಾಡುವ ಹಾಗೆ ಶ್ರವಣೀಯ ಅಶ್ರವಣೀಯ ಎರಡನ್ನೂ ಶ್ರವಣ ಮಾಡುವ ಹಾಗೆ ಆ ಎಲ್ಲ ಅಭಿಮಾನಿ ದೇವತೆಗಳಿಗೆ ಹಸುರರು ಆಕ್ರಮಣ ಮಾಡುವ ಮೂಲಕ ದೋಷವುಳ್ಳವರನ್ನಾಗಿ ಮಾಡಿರ್ತಾರೆ ಅದೇ ಪ್ರಯತ್ನ ವಾಯುದೇವರ ಮೇಲೂ ಮಾಡುತ್ತಾರೆ ಆದರೆ ವಿಫಲರಾಗ್ತಾರೆ ಅವರಿಗೆ ಯಾವುದೇ ವಿಧವಾದಂತಹ ವಜ್ರಶಿಲೆಯ ಮೇಲೆ ಮಣ್ಣಿನ ಹೆಂಟಿಯನ್ನು ಹಾಕಿದಾಗ ಹೇಗೆ ಆ ಮಣ್ಣಿನ ಹೆಂಟಿ ತಾನೇ ಚೂರು ಚೂರಾಗಿ ಬೀಳಬೇಕೋ ಹಾಗೆ ಹಸುರರೇ ವಿಧ್ವಸ್ತರಾಗಿ ಹೋಗಿದ್ದಾರೆ ವಾಯುದೇವರಿಗೆ ಏನೂ ಅಂತ ಉಪನಿಷತ್ತು ಹೇಳುತ್ತದೆ ಸಾಷಾ ದೇವತಾ ಏತಾಸಾಂ ದೇವತಾನಾಂ ಪಾಪ್ಮಾನಂ ಮೃತ್ಯುಂ ಅಪಹತ್ಯ ಅಥ ಏನಾಮ ಮೃತ್ಯುಂ ಅತ್ಯವಹತ ಸಾಯದಾ ಮೃತ್ಯುಂ ಅತ್ಯ ಮುಚ್ಚಟ ಸೋಗ್ನಿರಭವತ ಈ ಎಲ್ಲ ದೇವತೆಗಳಿಗೆ ಬಂದಂತಹ ದೋಷವನ್ನು ತಾವೇ ಪರಿಹಾರ ಮಾಡಿ ಅವರನ್ನು ಈ ಮೃತ್ಯುವಿನಿಂದ ದೋಷದಿಂದ ಮೇಲೆತ್ತಿ ಉತ್ತಮವಾಗಿರುವಂತಹ ಸತ್ಕಾರ್ಯಗಳನ್ನು ಮಾಡುವಂತೆ ಆ ದೇವತೆಗಳಿಗೂ ವಾಯುದೇವರು ಅನುಗ್ರಹ ಮಾಡುತ್ತಾರೆ ಆ ಹಸುರರ ಆಕ್ರಮಣದಿಂದ ಆದ ಪರಿಹಾರ ಮಾಡುತ್ತಾರೆ ವಾಯುದೇವರು ಆ ರೀತಿ ದೋಷಗಳನ್ನು ಪರಿಹಾರ ಮಾಡಿದ ಮೇಲೇ ವಾಗಭಿಮಾನಿಯಾದ ದೇವತೆ ನಿಜವಾಗಿ ಅಗ್ನಿ ಅಂತನಿಸಿಕೊಂಡ ಅಗ್ರಗಾಮಿಯಾದದ್ದರಿಂದ ಇಲ್ಲದೇ ಇದ್ದರೆ ಅವರಿಗೂ ಕೂಡ ಅಗ್ರತ್ವಾದ ಅಗ್ನಿನಾಮತ್ವ ಅನ್ನೋದು ಹೋಗಿಬಿಟ್ಟಿತ್ತು ದೋಷಯುಕ್ತರಾದಾಗ ಅವರನ್ನು ದೋಷರಹಿತರನ್ನಾಗಿ ಮಾಡಿ ತನ್ನ ಕಾರ್ಯ ಮಾಡುವುದಕ್ಕೆ ಸಮರ್ಥನಾಗುವಂತೆ ಯಾವಾಗ ವಾಯುದೇವರು ಮಾಡಿದರೋ ಆಗ ನಿಜವಾಗಿ ಅಗ್ನಿ ಎಂಬುದಾಗಿ ತಮಗೆ ಅಸುರಾವೇಶ ಇಲ್ಲ ಅಷ್ಟೇ ಅಲ್ಲ ಬಂದ ಅಸುರಾವೇಶವನ್ನು ಉಳಿದ ದೇವತೆಗಳಿಗೆ ಪರಿಹರಿಸಿ ಅವರವರ ಕಾರ್ಯ ಮಾಡುವಂತೆ ಸಮರ್ಥರನ್ನಾಗಿ ಮಾಡಿ ಅವರವರ ಹೆಸರುಗಳು ಅವರಿಗೆ ಸಾರ್ಥಕವಾಗುವಂತೆ ಮಾಡಿದವರೇ ವಾಯುದೇವರು ಎಂಬುದಾಗಿ ಉಪನಿಷತ್ತು ಹೇಳುತ್ತದೆ ಇತ್ತಂಬ್ರಭವತ್ಯಭಯ ವಿಜ್ಞಾನ ಚಕ್ರಕೃತ ಮಕ್ರಮಾಧಿದೇವಃ ಪ್ರಹ ಪ್ರಹಸ್ಯಗತ ವಿಸ್ಮಿ ಯಜಮಾನನ್ ಮಾ ಭೈರ್ ವಿಭವ ಮದನ ಮಾರುತ ದೇವ ವಧ್ವ ಗೃಹೀತನೋ ಬಲಿಮಶೂನ್ಯ ಇಮಂಕುರುಧ್ವಂ ಇಂದ್ರದೇವರು ಮಾಡಿದ ಈ ಅಕ್ರಮವನ್ನು ತಿಳಿದು ನಾರಾಯಣ ದೇವರಂತಾರೆ ಅವರು ಗದ ಗದ ನಡಗಿ ಬಿಟ್ರು ನೋಡಿ ಸಮರ್ಪ್ರಣೀಮ ವ್ಯಾಖ್ಯಾನ ಮಾಡಿದ್ದು ಬರೀ ಗಾಳಿಯಲ್ಲ ದೇವತೆ ಅನ್ನೋದು ಗೊತ್ತಾಗ್ತದೆ ನಡಗುತ್ತಾ ಇದ್ದಾರೆ ಯಾರ್ಯಾರು ಕಾಮ ವಾಯು ಆ ಅಪ್ಸರಾಸ್ತ್ರೀಯರೆಲ್ಲರೂ ಅಯ್ಯೋ ನಾವು ಅಪಚಾರ ಮಾಡಿಬಿಟ್ವಿ ಇಲ್ಲಿ ಬಂದು ನಾವೇನೋ ಪ್ರಯತ್ನ ಮಾಡಿದ್ವಿ ಆದರೆ ನಮ್ಮ ಸಾಮರ್ಥ್ಯವನ್ನು ಮೀರಿದ ಸರ್ವೋತ್ತಮನಾದ ವ್ಯಕ್ತಿ ನಮಗೆ ಮಹಾ ಅನರ್ಥವಾಗತ್ತೆ ನರಕವಾಗ್ತದೆ ಅನ್ನೋ ರೀತಿಯಲ್ಲಿ ಹೆದರ್ತಾ ಇದ್ದಾರೆ ನೀವೇನು ಹೆದರಬೇಡಿ ನೀವೆಲ್ಲ ದೇವತೆಗಳು ನಿಮಗೆ ನಾನು ಅನುಗ್ರಹ ಮಾಡ್ತೇನೆ ಆದರೆ ಗೃಹೀತನೋ ಬಲಿಮಶೂನ್ಯವಿಮ್ ಕುರುಧ್ವಂ ಸತ್ಯಸಂಧ ತೀರ್ಥರ್ ಹಾಗೆ ಕಳತನ ಮಾಡಲಿಕ್ಕೆ ಬಂದವರಿಗೆ ಊಟಕ್ಕೆ ಹಾಕಿ ಕಳಿಸಿದರು ಅಂತ ಕಥೆ ಹೇಳಿದ್ರಲ್ಲ ಪಾಪ ನೀವು ಹಾಗೆ ಇವರು ಪರಮಾತ್ಮನಿಗೇನೆ ಪೀಡೆ ಕೊಡಬೇಕು ಅನ್ನುವ ಸಾಹಸ ಮಾಡಲಿಕ್ಕೆ ಹೋದರೆ ಬನ್ನಿ ಆತಿಥ್ಯ ಸ್ವೀಕಾರ ಮಾಡಿ ಎಲ್ಲ ತಯಾರಿದೆ ನಮ್ಮ ಶಿಷ್ಯರೆಲ್ಲ ನಿಮಗೆ ಆಧಾರ ಉಪಚಾರಗಳನ್ನು ಮಾಡ್ತಾರೆ ಆತಿಥ್ಯ ಸ್ವೀಕಾರ ಮಾಡಿಕೊಂಡು ಹೋಗಿ ಅಂದರೆ ನಾಚಿಕೆ ಆಯಿತು ಅವ್ರಿ ಬೈದು ಕಳಿಸ್ಬೇಕು ಶಾಪ ಕೊಟ್ಟು ಕಳಿಸ್ಬೇಕು ನಮಗೆ ಆತಿಥ್ಯ ಮಾಡ್ತಾ ಇದ್ದಾನಲ್ಲ ದೇವರು ನೋಡಿ ಅಂದರೆ ಆ ಕಡೆಗೆ ಕಾಮ ವಿಕಾರ ಇಲ್ಲ ಅಂತ ಮೊದಲಿಗೆ ತೋರಿಸಿದ ಕ್ರೋಧದ ವಿಕಾರ ಇಲ್ಲ ಅಂತ ಈಗ ಮುಂದೆ ತೋರಿಸ್ಬಿಟ್ಟ ದೇವರು ಮಾಭೈರ್ ವಿಭೋ ಮದನ ಮಾರುತ ದೇವವಧ್ವ ಏನು ಹೆದರಬೇಡಿ ಕಾಮ ವಾಯು ಅಪ್ಸರಾಸ್ತ್ರೀಯರೇ ಯಾರು ಹೆದರಬೇಡಿ ಗೃಹೀತನೋ ಬಲಿಮಂ ನಮ್ಮ ಬಲಿ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡಿ ಅಂತ ಏ ಅದೆಲ್ಲ ಮಾಡಲಿಕ್ಕಾಗೋದಿಲ್ಲ ನಮ್ಮನ್ನು ಬಿಟ್ಟರೆ ಸಾಕು ನಾವು ಹೋಗ್ತೀವಿ ಅಂದರೆ ಅಶೂನ್ಯ ಮಿಮಂ ಕುರುಧ್ವಂ ನನ್ನ ಆಶ್ರಮ ಇದು ಶೂನ್ಯ ಆಶ್ರಮ ಅಂತ ಆಗ್ತದೆ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡದ ಮನೆ ಅದು ಶೂನ್ಯ ಗ್ರಹ ನನ್ನ ಮನೆ ಇದು ಶೂನ್ಯಗ್ರಹ ಮಾಡಬೇಡಿ ಆಶ್ರಮವನ್ನು ಇದು ಅಶೂನ್ಯ ಗ್ರಹ ಆಗಬೇಕಾದರೆ ನೀವು ಆತಿಥ್ಯವನ್ನು ಸ್ವೀಕಾರ ಮಾಡಲೇಬೇಕು ಆದ್ದರಿಂದ ಇಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿಯೇ ಹೋಗತಕ್ಕದ್ದು ಅಂತು ಇಷ್ಟು ಹೇಳಿಬಿಟ್ರೆ ಭಯಂಕರ ನಾಚಿಕೆ ಆಯಿತು ಅವರಿಗೆ ಇತ್ತಂಬ್ರವತ್ಯಭಯದೇ ನರ ದೇವದೇವೆ ಸೌವ್ರೀಡ ನಮ್ರ ಶಿರಸ ಸಘೃಣಂ ತಮೂಚುಹು ಆ ಕರುಣಾಮಯಿಯಾದ ಪರಮಾತ್ಮನನ್ನು ನಮಸ್ಕಾರ ಮಾಡಿ ನಾಚಿಕೆಯಿಂದ ತಲೆ ಬಗ್ಗಿ ಅವರು ಹೇಳುತ್ತಾರೆ ನಿಯಂ ವಿಭೋ ತ್ವಯ್ ಪರೇ ವಿಕೃತಿರ್ ವಿಚಿತ್ರ ಸ್ವಾರಾಮಧೀರ ನಿಖರಾನತ ಪಾದಪದ್ಮೆ ಪರಮಾತ್ಮ ಇಷ್ಟು ನಿನಗೆ ಕಾಮದ ವಿಕಾರನೂ ಆಗಲಿಲ್ಲ ಕ್ರೋಧದ ವಿಕಾರನೂ ಆಗಿಲ್ಲ ಅನ್ನೋದು ಮಹಾಮಹಿಮೆ ನಮ್ಮ ದೃಷ್ಟಿಯಲ್ಲಿ ಆದರೆ ನಿನ್ನ ದೃಷ್ಟಿಯಲ್ಲಿ ಇದೇನು ದೊಡ್ಡ ಆಶ್ಚರ್ಯ ಅಲ್ಲ ನಿನಗೆ ಯಾಕೆ ಅಂದರೆ ಸ್ವಾರಾಮಧೀರ ನಿಖರಾನತ ಸ್ವತಂತ್ರನಾದ ನಿನ್ನಲ್ಲಿಯೇ ರಮಮಾಣರಾದ ಬ್ರಹ್ಮಾಜಿ ಧೀರರಿದ್ದಾರಲ್ಲ ಅವರೆಲ್ಲರಿಂದ ಆನತವಾದ ಪಾದಪದ್ಮಗಳುಳ್ಳವನು ಅಂದರೆ ನಿನ್ನಲ್ಲಿಯೇ ಆಸಕ್ತರಾಗಿ ಸಾಂಸಾರಿಕ ಸುಖಗಳಲ್ಲಿ ಆಸಕ್ತರಾಗದೆ ಕಾಮಕ್ರೋಧ ಲೋಹಮೋಹಮದ ಮಾತ್ಸರ್ಯಗಳನ್ನು ಗೆದ್ದ ಮಹಾಮಹಾಜ್ಞಾನಿಗಳು ನಿನ್ನ ದಾಸಾನುದಾಸರು ಹೀಗಿರುವಾಗ ನಿನಗೆ ಕಾಮಕ್ರೋಧಾದಿಗಳ ವಿಕಾರ ಇಲ್ಲ ಅನ್ನೋದು ಏನು ಬಹಳ ದೊಡ್ಡ ಮಾತು ಏನು ದೊಡ್ಡದು ಹೌದಲ್ವೋ ಇನ್ನಂತಹ ಸ್ಥೂಲವಾದ ದೇಹ ಇದ್ದವರು ಏನು ಮಹಾಮಹಿಮೆ ಹೀಗೆ ಬರ್ತಾ ಇತ್ತು ಇರುವೆ ಸುಲಭವಾಗಿ ದಾಟಿ ಮುಂದೆ ಬಂದರು ಅಂದರೆ ಏನು ದೊಡ್ಡ ವಿಷಯ ದಾಟ್ತಾರೆ ತ್ವಾಂ ಸುನ್ವತಾ ಸ್ವರಕೃತರ ಕಸ್ತಾನ್ ವಿಲಂಘ್ಯವ್ರಜತಾತ್ ಪರಮಂ ಪದಂತೆ ನಾನಿಷಿ ಬಲಿಂದ ಸ್ವಭಾಗಂ ಧತ್ತೇ ಪದಂ ತ್ವವಿತಾಯಿ ವಿಘ್ನಮೂರ್ಧನೀ ಮತ್ತು ನಾವೇನು ಅಷ್ಟು ಸಾಮಾನ್ಯರು ತಿಳ್ಕೋಬೇಡಿ ಮತ್ತು ನೀನಿದ್ದೀಂತ ನಿಮ್ಮ ಮುಂದೆ ನಾವು ನಿಸ್ಸಾರರಾಗಿದ್ದೇವೆ ಹತಪ್ರಭರಾಗಿದ್ದೇವೆ ನಮ್ಮ ಕಾಂತಿ ಹೋಯಿತು ನಮ್ಮ ಬಲ ಎಲ್ಲ ಅಡಿಗೆ ಹೋಗಿದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನುಳಿದವರು ಯಾರಾದರೂ ತಪಸ್ಸು ಮಾಡಿದರೆ ವಿಘ್ನ ಮಾಡೋ ಸಾಮರ್ಥ್ಯ ನಮಗುಂಟು ಅಂದರೆ ಏನೂ ಸಮರ್ಥರಲ್ಲದೇ ಇದ್ದವರನ್ನು ದೇವರು ಸೋಲಿಸಿದ ಅಂದರೆ ದೇವ್ರದೇನು ದೊಡ್ಡಿಸ್ತು ಕ್ಯಾಮೇಲೆ ಹಾಗೆ ಹೇಳ್ತಿರ್ತಾರೆ ಕೆಲವರು ಹಾಗೆ ಹೇಳ್ಬಾರ್ದು ಇಂತಹ ಮಹಾಸಾಮರ್ಥ್ಯ ಭಗವಂತನಿಗೆ ಇದೆ ಅಂತ ಹೇಳುವುದಕ್ಕಾಗಿ ದೇವತೆಗಳು ಹೇಳಿಕೊಳ್ತಾರೆ ತ್ವಾಂ ಸುನ್ವತಾಂ ನಿನ್ನನ್ನು ಕುರಿತು ಯಜ್ಞ ಮಾಡುವಂತಹ ಜನ ಇರ್ತಾರಲ್ಲ ಅವರಿಗೆ ಸೊರಕೃತಃ ಭಗವಂತರಾಯರು ದೇವತೆಗಳು ಭಾರಿ ವಿಘ್ನಗಳನ್ನು ತಂದು ಪರೀಕ್ಷೆ ಮಾಡುವುದಕ್ಕೋಸ್ಕರ ಯಜ್ಞ ಪೂಜೆ ಶ್ರಾದ್ದ ಯಾವುದೇ ಸತ್ಕಾರ್ಯಗಳಿದ್ರೂ ಅದು ಆಗಬಾರದು ಅನ್ನಲಿಕ್ಕೆ ದೈತ್ಯರೂ ವಿಘ್ನ ತಂದು ಕೊಡ್ತಾರೆ ದ್ವೇಷದಿಂದ ದೇವತೆಗಳು ಪರೀಕ್ಷೆ ಮಾಡುವುದಕ್ಕಾಗಿ ವಿಘ್ನವನ್ನು ಕೊಡ್ತಾರೆ ಕೆಲವೊಮ್ಮೆ ಪರೀಕ್ಷೆಯಿಂದ ಉತ್ತೀರ್ಣರಾಗಬಹುದು ಆಗದೇ ಇರಬಹುದು ಕಸ್ತಾನ್ ವಿಲಂಘ್ಯ ವ್ರಜತಾತ್ಪರಮಂಪದಂತೆ ಆ ದೇವತೆಗಳು ಮಾಡುವ ಎಲ್ಲ ವಿಘ್ನವನ್ನು ಮೀರಿ ನಿನ್ನ ಪಾದಗಳನ್ನು ಸೇರಬೇಕು ಅಂದರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಬಹಳ ಕಷ್ಟ ಯಾರಿಗೆ ಸಾಧ್ಯ ಯಾರಿಗೂ ಸಾಧ್ಯ ಕೆಲವರಿಗೆ ಸಾಧ್ಯ ಆಗಿದೆ ಧ್ರುವರಾಜರು ದೇವತೆಗಳ ಮಾಡಿದ ವಿಘ್ನವನ್ನು ದಾಟಿ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದರು ಅದು ದೇವತೆಗಳ ಅನುಗ್ರಹದಿಂದ ಆದರೆ ವಿಘ್ನ ಮಾಡಬೇಕು ಅಂತ ಕುಳಿತು ದೇವತೆಗಳು ವಿಘ್ನ ಮಾಡಿದರೆ ಮಾತ್ರ ಯಾರಿಗೂ ಗೆಲ್ಲಲಿಕ್ಕೆ ಸಾಧ್ಯ ಆದರೆ ನಾಣ್ಯಸ್ಯ ಬರೀಹಿಷಿ ಬಲಿಂ ದ ದತ್ತೇ ಪದಂ ತ್ವಮವಿತಾ ಯದಿ ವಿಘ್ನ ಜಗತ್ತಿನೊಳಗೆ ಎಂದೆಂದೂ ಯಾರೂ ಮಾಡಿದ ಪೂಜೆಯನ್ನು ದೇವರು ದೇವತೆಗಳು ಸ್ವೀಕಾರ ಮಾಡೋ ಹಾಗೇ ಇಲ್ಲ ಯಾಕಂದರೆ ಏನಾದರೂ ಮಾಡಿ ವಿಘ್ನ ಬ ಬರ್ತದೆ ವಿಘ್ನ ಬಂತು ಅಂದರೆ ಸರಿಯಾಗಿ ಕರ್ಮ ಮಾಡಲಿಕ್ಕೆ ಆಗೋದಿಲ್ಲ ಯಾರೂ ವಿದ್ಯುಕ್ತವಾಗಿ ಕರ್ಮ ಮಾಡೋದಿಲ್ಲ ಅವರು ಮಾಡಿದ ಪೂಜೆ ಅವರು ಮಾಡಿದ ಯಜ್ಞ ಯಜ್ಞದಲ್ಲಿ ಕೊಡುವ ಆಹುತಿ ಶ್ರಾದ್ದದಲ್ಲಿ ಕೊಡುವ ಪಿಂಡ ಎಲ್ಲವನ್ನು ದೈತ್ಯರು ತೆಗೆದುಕೊಂಡು ಹೋಗ್ತಾರೆ ಹೊರತು ದೇವತೆಗಳಿಗೆ ಅದು ಮುಟ್ಟೋದಿಲ್ಲ ಹಾಗಾದರೆ ಗತಿಯೇನು ಎಲ್ಲವೂ ದೈತ್ಯರಿಗೆ ಹೋಗೋದಲ್ಲ ಯಾಕಂದರೆ ಎಲ್ಲದಕ್ಕೂ ವಿಘ್ನ ಮಾಡೇ ಮಾಡೋವರು ಮಾಡಿದ್ದೆಲ್ಲ ದೈತರಿಗೆ ಹೋಗ್ತದೆ ಹಾಗಾದರೆ ಉದ್ಧಾರ ಆಗೋದು ಹೇಗೆ ಹಾಗೇನು ಸಮಸ್ಯೆ ಇಲ್ಲ ಯಾರು ಸ್ವಕ್ಕಿನಿಂದ ಮಾಡ್ತಾರೋ ನೋಡಿ ಅವರಿಗೀ ಹಣೆ ಬರಹ ನನಗೆ ವಿಘ್ನಗಳು ಬರ್ತದೆ ನೀನು ದಯಾಲು ದಯಾಘನ ನನ್ನ ವಿಘ್ನಗಳನ್ನು ಪರಿಹಾರ ಮಾಡುವಂಥ ಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ವಿಶ್ವಂಭರನಿಗೆ ಶರಣು ಹೋಗಿ ಆ ದೇವರ ಸ್ತೋತ್ರ ಮಾಡಿ ಯಾರು ತಮ್ಮ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ತಾರೋ ಅವರು ಮಾಡಿದ ಯಜ್ಞಾಗಾದೆಗಳನ್ನು ಅವಶ್ಯವಾಗಿ ದೇವತೆಗಳು ಸ್ವೀಕಾರ ಮಾಡ್ತಾರೆ ಆ ರೀತಿ ಮಾಡದೆ ಯಾರು ಯಜ್ಞವನ್ನು ಪೂಜೆಯನ್ನು ಪ್ರಾರಂಭ ಮಾಡುತ್ತಾರೆ ವಿಘ್ನಗಳು ಬರ್ತದೆ ಅಬದ್ಧ ಆಗ್ತದೆ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ದೈತ್ಯರು ಸ್ವೀಕಾರ ಮಾಡುತ್ತದೆ ಇಷ್ಟಿದೇ ಕತೆ ತಿಳ್ಕೊಡ್ರಿ ಅದಕ್ಕೆ ಹೇಳ್ತಾರೆ ಬರಿಹಿಷಿ ದೇವರ ಪೂಜೆ ಯಜ್ಞಯಾಗಾದಿಗಳನ್ನು ಮಾಡುವಾಗ ಬಲಿಂ ದದತಃ ನೈವೇದ್ಯಾದಿಗಳನ್ನು ಆಹುತ್ಯಾದಿಗಳನ್ನು ಸಮರ್ಪಣೆ ಮಾಡುವಂತಹ ಯಾವ ವ್ಯಕ್ತಿ ಇದ್ದಾನೆ ಅಂತಹ ವ್ಯಕ್ತಿಯ ಸ್ವಭಾಗಂ ಅನ್ಯಸ್ಯ ನ ಯಾಕೆ ಯದಿ ವಿಘ್ನಮೂರ್ಧನಿ ತ್ವಂ ತ್ವಮ್ ಅಂದರೆ ಭವಾನ್ ಅಂತ ಅರ್ಥ ಮಾಡಿಕೊಳ್ಬೇಕಿಲ್ಲಿ ಭವಾನ್ ಪದಂ ದತ್ತೆ ವಿಘ್ನಗಳ ತಲೆಯ ಮೇಲೆ ನೀನು ಕಾಲಿಟ್ಟು ನಿಂತು ಆ ಎಲ್ಲ ವಿಘ್ನಗಳ ಶಮನವನ್ನು ಮಾಡಿದರೆ ಆಗ ಅನ್ಯಸ್ಯ ನ ಬೇರೆಯವರಿಗೆ ಆ ಪೂಜಾ ದ್ರವ್ಯಗಳು ಪೂಜೆಯಲ್ಲಿ ಸಮರ್ಪಿತವಾದ ಹವಿಸ್ಸು ಮೊದಲಾದವುಗಳು ಅಸುರರಿಗೆ ಸರ್ವಥಾ ಹೋಗೋದಿಲ್ಲ ನಿನಗೆ ಹೋಗ್ತವೆ ನಾಣ್ಯಸ್ಯ ಬರಿಹಿಷಿ ಬಲಿಂ ದಂಧತ್ತೇ ಪದಂ ತ್ವಮವಿತಾಯದಿ ವಿಘ್ನಮೂರ್ಧ್ನಿ ವಿಘ್ನಗಳ ತಲೆಯ ಮೇಲೆ ಕಾಲಿಟ್ಟು ವಿಘ್ನಗಳನ್ನು ನೀನೇನಾದರೂ ಪರಿಹಾರ ಮಾಡಿದರೆ ಹಾಗೆ ನಿಶ್ಚಿತವಾಗಿಯೂ ಸಹ ಬಲಿಹಿ ನ ಅನ್ಯಸ್ಯ ಕಿಂತ ತವೈವ ಆ ಬಲಿ ಬೇರೆಯವರಿಗೆ ಹೋಗೋದಿಲ್ಲ ನಿನಗೆ ಹೋಗುತ್ತೆ ಬಲಿಯನ್ನ ಕೊಡುವ ಸಜ್ಜನರ ವಿಘ್ನಗಳ ತಲೆಯ ಮೇಲೆ ನೀನು ಕಾಲಿಟ್ಟು ನಿಂತು ಅವರ ವಿಘ್ನಗಳನ್ನು ತುಳಿದು ಪರಿಹಾರ ಮಾಡಿ ನಿರ್ವಿಘ್ನವಾಗಿ ಅವರ ಕಾರ್ಯಗಳನ್ನು ಮಾಡುವಂತೆ ಮಾಡಿದರೆ ಮಾತ್ರ ಅನ್ಯಸ್ಯ ಬಲಿರ್ನ ಬೇರೆಯವರಿಗೆ ಆ ಬಲಿ ಹೋಗೋದಿಲ್ಲ ದೇವತೆಗಳಿಗೆ ದೇವರಿಗೆ ಸೇರ್ತದೆ ಇಲ್ಲದೇ ಇದ್ರೆ ಮಾತ್ರ ಅನ್ಯಸ್ಸೆ ಬೇರೆಯವರಿಗೆ ಹೋಗ್ತದೆ ಕ್ಷುತ್ರಿಕಾಲ ಗುಣಮಾರುತ ಜೈಶ್ವೇ ಶೈಷ್ಣಪಾರ ಜಲಧೆ ರತಿತೀರ್ಯ ಕೇಚಿತ್ ಕ್ರೋಧಸ್ಯೆ ಅಂತಿ ವಿಫಲ ಸಶೇಪದೇ ಗೋರ್ಮಜ್ಜಂತಿ ದುಶ್ಚರತಪಶ್ಚ ಸಮುದ್ರ ದಾಟುತ್ತಾರೆ ಆರಾಮಾಗಿ ಒಂದು ಸಣ್ಣ ಆಕಳು ನಿಲ್ಲುವುದಕ್ಕೆ ಎಷ್ಟು ಬೇಕೋ ಅಷ್ಟೇವಷ್ಟು ಸಣ್ಣ ತೆಗ್ಗು ಅದರಲ್ಲಿ ಸಿಕ್ಕೊಂಡು ಸಾಯ್ತಾರೆ ಇಂಥ ದಡ್ರಿ ಕೆಲವರು ಇರ್ತಾರೆ ಏ ನನಗೇನು ಮಹಾಪರಾಕ್ರಮ ಇದೆ ಅಂತ ಜಿಗಿತಾರೆ ದೊಡ್ಡ ಆಪತ್ತಿನಿಂದ ದಾಟುತ್ತಾರೆ ಆದರೆ ಎಲ್ಲಿಯೋ ಒಂದು ಸಣ್ಣ ಸಣ್ಣ ಸಂಧಿ ಒಳಗೆ ಸಿಕ್ಕೊಂಡು ಸಾಯ್ತಾರೆ ಸಂಧಿಗಳು ಬಹಳ ಕೆಟ್ಟ ಏನದು ಕ್ಷುತ ಹಸಿವು ಥ್ರಟ್ ನೀರಡಿಕೆ ತ್ರಿಕಾಲ ಗುಣ ಬಿಸಿ ಚಳಿ ಮಳಿ ಗಾಳಿ ಮಾರುತ ಜೈಹ್ವ್ಯ ಜಿಹ್ವೇಂದ್ರಿಯದ ಕಾರ್ಯ ಶೈಷ್ಣ ಈ ಎಲ್ಲ ತರಹದ ನಾನಾ ವಿಧವಾದ ಆಕರ್ಷಣೆಗಳು ಉಪದ್ರವಗಳು ಉಪಟಲಗಳು ಪೀಡೆಗಳು ಇವುಗಳೆಲ್ಲವನ್ನೂ ಕೂಡ ದಾಟತಾರೆ ಅಸ್ಮಾದ ಅಪಾರ ಜಲಧೈರ ಅತಿತೀರಿಯಕ್ಕೆ ಚಿತ್ತ ದೊಡ್ಡ ಸಾಗರ ಇದೆ ಈ ಹಸಿಬು ನೀರಡಿಕೆ ಚಳಿ ಗಾಳಿ ಮಳಿ ತಿನ್ನೋದು ಉಣ್ಣೋದು ಭೋಗ ಇವುಗಳೆಲ್ಲವನ್ನೂ ಮೀರಿ ಇದು ಯಾವುದೂ ಬೇಡ ಅಂತ ವಿರಕ್ತರಾಗಿ ಈ ಸಮುದ್ರವನ್ನು ದಾಟಿ ಹೋಗ್ತಾರೆ ಹಾರಿ ಹೋಗ್ತಾರೆ ಆದರೆ ಎಲ್ಲಿ ಸಿಗಿಬೀಳ್ತಾರೆ ಅಂದರೆ ಸಣ್ಣ ಆಕಳಿನ ಕಾಲಿಡುವಷ್ಟು ಸ್ಥಳದ ನೀರು ಆ ನೀರಿನೊಳಗೆ ಸಿಕ್ಕೋತಾರಂತೆ ಅದು ಯಾವುದು ಅಂದರೆ ಕ್ರೋಧ ಸಿಟ್ಟು ಬಂದುಬಿಡ್ತದೆ ಸಿಟ್ಟು ಬಂತು ಅಂದರೆ ಎಲ್ಲ ಪುಣ್ಯ ಹಿಟ್ಟಾಗಿ ಹೋಗ್ಬಿಡ್ತದೆ ಕ್ರೋಧಸಿಫಲಸ್ಯ ವಶೇ ಪದೇ ಗೋಹೋ ಮಜ್ಜಂತಿ ದುಶ್ಚರ ತಪಶ್ಚ ವೃಥೋತ್ಸಜಂತಿ ಎಷ್ಟು ಕಷ್ಟಪಟ್ಟು ತಪಶ್ಚರ್ಯ ಮಾಡಿರ್ತಾರೆ ಆದರೆ ವ್ಯರ್ಥವಾಗಿ ಅದನ್ನು ಸಿಟ್ಟಿನಿಂದ ಹಾಳು ಮಾಡಿಕೊಂಡು ಬಿಡ್ತಾರೆ ಸಿಟ್ಟಿಗೆ ಬರಬಾರ್ದು ಏನ್ ತಿಳಿತೇನೋ ತಿಳಿದಿದೆ ಮತ್ತೆ ಯಾಕೆ ಕೇಳ್ತೀರಿಂತೀಯಾ ಸಿಟ್ಟಿಗೆ ಬರಬಾರದು ಮಜ್ಜಂತಿ ದುಶ್ಚರ ತಪಶ್ಚ ವೃಥೋತ್ಸಜಂತಿ ಇತಿ ಪ್ರಗಣತಾ ತೇಷಾಂ ಸ್ತ್ರೀಯೋತ್ಯದ್ಭುತ ದರ್ಶನ ದರ್ಶಯಾಮಾಸ ಶುಶ್ರೂಷಾಂ ಸ್ವಾರ್ಚನೆ ಕುರುವತಿರ್ವಿಭು ಪರಮಾತ್ಮ ಇವರಿಗೆಲ್ಲ ಅರ್ಚನೆ ಮಾಡ್ತಿದ್ದ ನಾರಾಯಣ ಅತಿಥಿಗಳಿಗೆ ಇವರಿಗೆಲ್ಲ ಅರ್ಘ್ಯ ಪಾದ್ಯ ಕಂದಮೂಲಗಳು ಏನು ಅರಣ್ಯದಲ್ಲಿ ಆಶ್ರಮದಲ್ಲಿ ಕೊಡಬೇಕು ಅಂತಹ ಎಲ್ಲ ಉಪಚಾರಗಳನ್ನು ಮಾಡಿದರೆ ದೇವರ ಕೈ ಕೆಳಗೆ ಸೇವೆ ಮಾಡಲಿಕ್ಕೆ ಸಾವಿರಾರು ಜನ ಸ್ತ್ರೀಯರು ಭಾರಿ ಬಾರಿ ಸುಂದರಿಯರು ಅವರೆಲ್ಲ ದೇವರ ಕೈಯಲ್ಲಿ ತಂದು ಕೊಡ್ತಾ ಇದ್ದಾರೆ ಉಪಚಾರ ದ್ರವ್ಯಗಳನ್ನು ಇವರು ನೋಡ್ರಿಯಿಂದ ಅವರಿಗೆ ಮತ್ತಷ್ಟು ನಾಚಿಕೆ ಆಯಿತು ನಾವು ನಮ್ಮ ಸೌಂದರ್ಯದಿಂದ ಈ ದೇವರನ್ನು ಮೋಹಿಸಬೇಕು ಅಂತ ಬಂದರೆ ನಮ್ಮನ್ನೆಲ್ಲ ನಿವಾಳಿಸಿ ಬಗೆಯೋ ಅಂತಹ ಭಾರೀ ಸುಂದರಯರು ಇವನ ಕೈಯಲ್ಲಿ ಸೇವಕೀಯರಾಗಿ ದಾಸಿಯರಾಗಿದ್ದಾರೆ ಅಷ್ಟು ಜನ ಸುತ್ತಲಿದ್ದರೂ ಇವನಿಗೆ ವಿಕಾರ ಆಗಿಲ್ಲ ಇನ್ನು ನಮ್ಮನ್ನೋಡೇನು ವಿಕಾರ ಆಗ್ತದೆ ಅಂತ ಸುಮ್ಮನೆ ಎಲಿ ಮೇಲೆ ಕೂತಿದ್ರೂ ಅವ್ರಿಗೇನು ಊಟನೇ ಹೋಗಲಿಲ್ಲ ಎಲ್ಲೋ ಇಲ್ಲಿ ಹೋಗ್ತಿತ್ತಷ್ಟೇ ದರ್ಶಯಾಮ ಸ ಶುಶ್ರೂಷಾಂ ಸ್ವಾರ್ಚನೆ ಕುರ್ವತಿರ್ ವಿಭು ತೇ ದೇವಾನುಚರಾ ದೃಷ್ಟ ಸ್ತ್ರೀಯಶ್ರೀರಿವರೂಪಿಣೀ ಗಂಧೇನ ಮುಮುಹುಸ್ತಾ ಸಾಂ ಎಲ್ಲರಿಗೂ ಮೋಹ ಬಂದಿದೆ ಅವರ ರೂಪವನ್ನು ಕಂಡು ಸಾಕ್ಷಾತ್ ಲಕ್ಷ್ಮಿಯಂತೆ ಇದ್ದಾರೆ ಅಂತ ಲಕ್ಷ್ಮಿಯಂತೆ ಬೇರೆಯವರು ಇರಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಲಕ್ಷ್ಮಿಯಂತೆ ಇದ್ದಾರೆ ಅಂದರೆ ನಿನ್ನಂಥ ಮಕ್ಕಳು ಬೇಕು ಅಂತ ವೃಷಭನಾಮಕ ಪರಮಾತ್ಮನಿಗೆ ಕೇಳಿದಾಗ ಹೇಗೆ ತಾನೇ ಅಂದರೆ ಕೇಳಿದಾಗ ನಾಭಿಯಲ್ಲಿ ಪರಮಾತ್ಮ ಅವತಾರ ಮಾಡಿದ ವೃಷಭನಾಮಕನಾಗಿ ಹಾಗೆ ಲಕ್ಷ್ಮಿಯಂತೆ ಇದ್ದವರು ಅಂದರೆ ಇವರು ಲಕ್ಷ್ಮೀ ರೂಪಗಳೇ ಏನು ಧನ್ಯಳೋ ಲಕ್ಷ್ಮಿ ಅಂಥ ಮಾನ್ಯಳೋ ಆ ನಾರಾಯಣನ ಸೇವೆ ಮಾಡೋದಕ್ಕೆ ಬೇರೆ ಸ್ತ್ರೀಯರಲ್ಲಿ ಯಾಕೆ ಬಂದಿರ್ತಾರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ತಾನು ಅನೇಕ ರೂಪಗಳನ್ನು ತೆಗೆದುಕೊಂಡು ಬಂದು ನಾರಾಯಣನ ಸೇವೆ ಮಾಡ್ತಿದ್ಲು ಒಬ್ಬಳು ಮಾತ್ರ ಬೇರೆ ಇದ್ಲು ಅವಳು ಉರ್ವಶಿ ಆಸಾಂ ಏಕತಮ್ ವೃಧ್ವಂ ಸ್ವರ್ಣಂ ಸ್ವರ್ಗಭೂಷಣ್ ಜನರಲ್ಲಿ ಯಾರಾದರೂ ಒಬ್ಬರನ್ನ ನೀವು ಅಂತ ಲಕ್ಷ್ಮೀ ದೇವಿಯನ್ನು ಆರ್ಸ್ಕೊಂಡ್ರೆ ಸತ್ಯ ಹೋಗ್ತಿದ್ರವರು ಅದಕ್ಕೆ ಒಬ್ಬಳು ಅಂದ್ರೆ ಆ ಉರ್ವಶಿ ಒಬ್ಬಳು ಕಾಣಿಸಿದ್ಲು ಅವಳನ್ನು ತೆಗೆದುಕೊಂಡು ನಿಮಗೆ ಏನಾದರೂ ಸ್ತ್ರೀಯರು ಕಡಿಮೆ ಇದ್ರೆ ನಾನು ಕೊಡ್ತೇನೆ ಅಂತ ಉರ್ವಶಿಯನ್ನು ಕೊಟ್ಟು ಕಳಸ್ತಾನೆ ಸ್ವರ್ಗಲೋಕಕ್ಕೆ ಆ ಎಲ್ಲ ಅಪ್ಸರ ಸ್ತ್ರೀಯರಿಗಿಂತಲೂ ಪರಮ ಸುಂದರಳಾದ ಉರ್ವಶಿಯನ್ನು ದೇವರು ಕೊಟ್ಟು ಕಳಿಸ್ತಾನೆ ಅಂತ ಹೇಳ್ತಾರೆ ಉಳಿದವರೆಲ್ಲ ಪರಮಾತ್ಮ ತನ್ನ ಹತ್ತಿರನೇ ಇಟ್ಟುಕೊಂಡು ಅನುಗ್ರಹ ಮಾಡ್ತಾನೆ ಅದಕ್ಕೆ ತಾಮ್ರಪರ್ಣಿ ಆಚಾರ್ಯರಂತಾರೆ ಹತ್ರ ನಾರಾಯಣೇನ ಪ್ರದರ್ಶಿತ ಆ ಸ್ತ್ರೀಯ ಮಹಾಲಕ್ಷ್ಮೀ ಮೂರ್ತಯ ಉರ್ವಶೀ ಏಕ ಉರ್ವಶೀ ಮಾತ್ರ ಅವಳು ಬೇರೆ ಅವಳನ್ನು ವಾಪಸ್ ಕಳಿಸಿದ ಉಳಿದ ಮಹಾಲಕ್ಷ್ಮೀ ಸ್ವರೂಪರನ್ನು ತನ್ನ ಹತ್ತಿರನೇ ಇಟ್ಟುಕೊಂಡ ಓ ಮಿತ್ಯಾದೇಶ ಮಾದಾಯ ನತ್ವಾತಾಂ ಸುರಬಂದಿನಃ ಉರ್ವಶೀಂ ಅಪ್ಸರಶ್ರೇಷ್ಠಾಂ ಪುರಸ್ಕೃತ್ಯ ದಿವಮ್ಮಯು ಮಾತೇ ಆಡಲಿಲ್ಲ ಅವಳೊಬ್ಬಳನ್ನು ಕರೆದುಕೊಂಡು ಹೋಗೇ ಬಿಟ್ಟಿದ್ದಾರೆ ಮೇಲೆ ಇದು ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆ ನಾರಾಯಣಾವತಾರ ಇಂದ್ರಯಾನಮ್ಯ ಸದಸಿ ಶೃಣ್ವತಾಂ ತ್ರಿದಿವೌಕಸಾಂ ಊಚುರ್ನಾರಾಯಣಬಲಂ ಶಕ್ರಸ್ತತ್ರಾಸ ವಿಸ್ಮಿತ ಈ ಮಹಿಮೆಯನ್ನು ಕೇಳಿ ಇಂದ್ರದೇವರಿಗೂ ಆಶ್ಚರ್ಯವಾಗಿದೆ ಗಾಬರಿಯೂ ಆಗಿದೆ ಹಂಸಸ್ವರೂಪ್ಯವದಚ್ಯುತ ಆತ್ಮಯೋಗಂ ಹಂಸರೂಪದಿಂದ ಪರಮಾತ್ಮ ತನ್ನ ಜ್ಞಾನಕ್ಕೆ ಉಪಾಯ ಏನು ಅಂತ ಸನಕಾದಿಗಳಿಗೆ ತಿಳಿಸಿಕೊಟ್ಟ ದತ್ತ ದತ್ತರೂಪದಿಂದಲೂ ಯೋಗೋಪದೇಶ ಮಾಡಿದ ಕುಮಾರ ರೂಪದಿಂದಲೂ ಬ್ರಹ್ಮಚರ್ಯದ ಮಾರ್ಗವನ್ನು ತಿಳಿಸಿಕೊಟ್ಟ ಅಯ್ಯೋ ಸನತ್ಕುಮಾರ ಬ್ರಹ್ಮದೇವರ ಮಕ್ಕಳು ದೇವರ ಹೇಗಾಗ್ತಾನೆ ಅದಕ್ಕೆ ಆಚಾರ್ಯರು ತಾತ್ಪರ್ಯ ಬರೀತಾರೆ ಕುಮಾರ ಹರಿಹಿ ಬ್ರಹ್ಮಚಾರಿ ವಪು ಸ್ವಯಂ ಸನತ್ಕುಮಾರಾಯ ಪರಂ ಪ್ರೋವಾಚ ಜಗದೀಶ್ವರ ಇತಿ ಪ್ರಥಮ ಸ್ಕಂದದಲ್ಲಿಯೂ ಈ ಮಾತನ್ನು ಒಂದ್ಸಲ ಹೇಳಿದ್ದಾರೆ ಆಚಾರ್ಯರು ಸನತ್ಕುಮಾರ ದೇವರಿ ಸನತ್ಕುಮಾರ ನಾಮಕರಾದ ಬ್ರಹ್ಮದೇವರ ಮಕ್ಕಳಿಗೆ ಬ್ರಹ್ಮಚರ್ಯದ ಉಪದೇಶ ಮಾಡಿದ ಸನತ್ಕುಮಾರ ರೂಪಿಯಾದ ಪರಮಾತ್ಮ ಇವನು ಬೇರೆ ಇವನಿಂದ ಉಪದಿಷ್ಟರಾಗಿ ಬ್ರಹ್ಮಚರ್ಯದ ಮಾರ್ಗವನ್ನು ತಿಳಿದ ಸನತ್ಕುಮಾರರು ಬ್ರಹ್ಮದೇವರ ಮಕ್ಕಳು ಅವರು ಬೇರೆ ಈ ಕುಮಾರ ಇವನ ಪರಮಾತ್ಮ ಋಷ ಋಷಭನಾಮಕನಾಗಿಯೂ ಭಗವಂತ ಅವತಾರ ಮಾಡಿದ ಅವನು ಯಾರೋ ಅಲ್ಲ ಭಗವಾನ್ ಪಿತಾನಃ ಏನು ಭಾಗ್ಯ ನೋಡಿ ಧ್ರುಮಿಲರು ಹೇಳುತ್ತಾರೆ ನಮ್ಮಪ್ಪ ಪರಮಾತ್ಮನ ಮಕ್ಕಳೇ ಇವರೆಲ್ಲ ಉಪದೇಶ ಮಾಡುವವರು ನಿಮಿರಾಜನಿಗೆ ಅದೇ ಋಷಭನಾಮಕ ಪರಮಾತ್ಮನಿಂದಲೇ ಜಯಂತಿ ನಾಮಕಳಾದ ಮಹಾಲಕ್ಷ್ಮಿಯಲ್ಲಿ ಅವತಾರ ಮಾಡಿದ ಜಯಂತೆಯರು ಆ ಋಷಭರು ನಾವು ನಮ್ಮಪ್ಪ ಪರಮಾತ್ಮ ಒಬ್ಬ ಅವತಾರ ವಿಷ್ಣುಶಿವಾಯ ಜಗತಂ ಕಲಯಾವತೀರ್ಣಃ ಹೀಗೆ ಪರಮಾತ್ಮ ತನ್ನ ಅಂಶಗಳಿಂದ ಅವತಾರವನ್ನು ಮಾಡಿದ್ದಾನೆ ತೇನಾಹೃತ ಮಧುಬಿದ ಶ್ರುತಯೋಹಯ ಯಾಸೆ ಒಂದು ಸಲ ಅದೇ ಪರಮಾತ್ಮ ಮತ್ತೆ ಬ್ರಹ್ಮದೇವರಿಂದ ವೇದಾಭಿಮಾನಿ ದೇವತೆಗಳನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋದಾಗ ಆ ಮಧುಕೈಟಪರನ್ನು ಸಂಹಾರ ಮಾಡಿ ವೇದಗಳನ್ನು ಉದ್ಧಾರ ಮಾಡಿದ್ದಾನೆ ಭಗವಂತ ಹಯಗ್ರೀವ ರೂಪದಿಂದ ಗುಪ್ತಪ್ಯಯೇ ಮನುರಿಲಾರಷಭ ಮಾತ್ಸೆ ಕ್ರೋಡೇ ಹತೋ ದಿತಿವಿಜ ಅಲಾದು ಕ್ರೋಡೇ ಹತ ಹೋ ದಿತಿಜ ಉದ್ಧರ ಸೋಂಭಸ ಕ್ಷಾಂ ಕೌರ್ಮೇ ಧೃತಮೃತೇ ಸ್ವಪೃೆ ಗ್ರಾಹತ್ ಪ್ರಪನ್ನಜಮ ಮುಂಚದಾ ಪರಮತ್ನ ಮತ್ಸ್ಯಾವತಾರದಲ್ಲಿ ಮನು ವೈವಸ್ವತಮನು ಮತ್ತು ಪೃಥ್ವೀ ಇವೆರಡನ್ನೂ ರಕ್ಷಣೆ ಮಾಡಿದ ಅಪ್ಪೆ ದೈನಂದಿನ ಪ್ರಲಯ ಕಾಲದಲ್ಲಿ ಮನುಹು ಇಲಾಚಗುಪ್ತ ಮನು ಮತ್ತು ಇಲಾ ಇಬ್ಬರನ್ನು ರಕ್ಷಣೆ ಮಾಡಿದ್ದಾನೆ ಆಮೇಲೆ ಕ್ರೋಡೆ ಹತೋ ದಿತಿಜ ಕ್ರೋಡ ಅವತಾರದಲ್ಲಿ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಕ್ಷಮಾಂ ಅಂಭಸ ಉದ್ಧರತಃ ಆ ಪೃಥ್ವಿಯನ್ನು ಭೂಮಿಯಿಂದ ಮೇಲೆ ನೀರಿನಿಂದ ಮೇಲೆತ್ತುವಾಗ ಅಡ್ಡಿಯಾದಂತಹ ಹಿರಣ್ಯಾಕ್ಷರ ಸಂಹಾರ ಮಾಡಿದ ಕೌರುಮೆ ಕುರ್ಮಾವತಾರದಲ್ಲಿ ಅಮೃತ ಮಥನ ಕಾಲದಲ್ಲಿ ತನ್ನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಧಾರಣ ಮಾಡಿದ್ದಾನೆ ಆಮೇಲೆ ಗ್ರಾಹ ಪ್ರಪನ್ನ ಇಭರಾಜಂ ಅಮುಂಚದ ಇಭರಾಜ ಅಂದರೆ ಆನೆ ಮೊಸಳೆ ಕಾಲಿಗೆ ಸಿಕ್ಕ ಆನೆಯನ್ನು ತಾಪಸ ಮನ್ವಂತರದಲ್ಲಿ ತಾಪಸ ಎಂಬ ಹೆಸರಿನಿಂದ ಪರಮಾತ್ಮ ಉದ್ಧಾರ ಮಾಡಿದ ಅದು ತಾಪಸಾವತಾರ ಹರಿ ಎಂಬ ಪ್ರತ್ಯೇಕ ಅವತಾರ ಅಂತ ಕೆಲವರು ಹೇಳ್ತಾರೆ ಅದಲ್ಲ ತಾಪಸನಾಮಕವಾದ ಮನುವೆ ತಾನು ಪರಮಾತ್ಮ ಆ ಆನೆಯನ್ನು ಉದ್ಧಾರ ಮಾಡಿದ್ದಾನೆ ಸಂಸ್ತುನ್ವತೋಧಿಪತಿ ತಾನ್ ಶ್ರಮಣನ್ ಋಷಿಂಶ್ಚ ಶಕ್ರಂಚ ವೃತ್ರವಧತಿ ಪ್ರವಿಷ್ಟಂ ಅಬ್ಧಿಪತಿ ತಾನ್ ಸಂಸಾರ ಸಾಗರದಲ್ಲಿ ಮುಳುಗಿದಂತಹ ಸಂಸ್ತುನ್ವತಃ ತಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡಿದ ಅನೇಕ ಋಷಿಗಳನ್ನು ಸನ್ಯಾಸಿಗಳನ್ನೆಲ್ಲ ರಕ್ಷಣೆ ಮಾಡಿದರು ಯಾರು ಅಂತ ಗೊತ್ತಾಗಲಿಲ್ಲ ವೇದವ್ಯಾಸದೇವರು ವ್ಯಾಸಾವತಾರ ಇದು ಅದಕ್ಕೆ ಆಚಾರ್ಯರು ಬರೀತಾರೆ ಸುಪರ್ಣಾಹ ಋಷಯೋ ವ್ಯಾಸಂ ಸುಪರ್ಣ ಅತಿ ಶ್ರೇಷ್ಠವಾದ ಆನಂದವನ್ನು ಅನುಭವಿಸುವ ಯೋಗ್ಯತೆ ಇರುವಂತಾ ಋಷಯ ಋಷಿಗಳು ವ್ಯಾಸಂ ನಾಥಮಾನ ಯಯುಸ್ಸದ ವೇದವ್ಯಾಸದೇವರಿಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಓಡಿಬಂದು ಕೇಳಿದರು ಧ್ವಾಂತಂ ನಿವಾರಯ ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಪರಿಹಾರ ಮಾಡಿ ಮುಮುಗ್ಧೀ ವಾದಿನಃ ಆ ಅಜ್ಞಾನಾದಿ ದೋಷಗಳನ್ನು ನಮ್ಮಿಂದ ಮೋಚನೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಮಾಡಿದಾಗ ಪರಮಾತ್ಮ ಅವರನ್ನು ಉದ್ಧಾರ ಮಾಡಿದ ವೇದವ್ಯಾಸದ ರೂಪದಿಂದ ಇತಿ ವ್ಯಾಸತಂತ್ರೇ ಹಾಗಾದ್ರೆ ಒಂದನೇ ಸಾಲಿನಲ್ಲಿ ಹೇಳಿದ್ದು ವ್ಯಾಸಾವತಾರ ಸಂಸ್ತುನ್ವತೋಬ್ಧಿಪತಿ ತಾನ್ ಶ್ರಮಣಾನ್ ಆಮೇಲೆ ಶಕ್ರಂಚ ವೃತ್ರವಧತಿ ಪ್ರವಿಷ್ಟಂ ಅಮುಂಚತ ಅಂತ ಮೇಲಿನ ಶ್ಲೋಕದಲ್ಲಿ ಇದ್ದನ್ನು ತಗೊಳ್ಬೇಕು ಅಬ್ಧಿಪತಿ ಶ್ರಮಣಾನ್ ಋಷಿಂಶ್ಚ ಅಮುಂಚತ ಅವರನ್ನು ಮೋಚನೆ ಮಾಡಿದ ಇನ್ನು ವೃತ್ರವಧತಃ ವೃತ್ರಾಸುರನ ವಧ ಮಾಡಿದ್ದಕ್ಕಾಗಿ ಬ್ರಹ್ಮಹತ್ಯಾದೋಷದಲ್ಲಿ ಸಿಲುಕಿದಂತಹ ಶಕ್ರಂ ಅಮುಂಚತ ಇಂದ್ರನನ್ನು ಮೋಚನೆ ಮಾಡಿದ ಇದ್ಯಾವು ಅವತಾರ ಅಂತೂ ಗೊತ್ತಾಗಲಿಲ್ಲ ಅದು ನರಸಿಂಹ ಅವತಾರ ನರಸಿಂಹ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಇಂದ್ರದೇವರು ಮಾಡಿದ್ದಕ್ಕೆ ಅವರಿಗೆ ಬಂದಂತಹ ಬ್ರಹ್ಮಹತ್ಯಾದಿ ಬಂದ ಪಾಪವನ್ನು ಪರಿಹಾರ ಮಾಡಿದ ವಿಶೇಷವಾಗಿ ಅನುಗ್ರಹ ಮಾಡಿದ ಪಾಪ ಬಂದಿರಲಿಲ್ಲ ಹೆಚ್ಚಿನ ಅನುಗ್ರಹವನ್ನು ಮಾಡಿದ ಕಿಂಚಿತ್ ದೋಷವನ್ನು ಪರಿಹಾರ ಮಾಡಿದ ಅಷ್ಟೇ ಎಷ್ಟು ಈಶದ್ ಸಹ ಈಶದ್ ಅಹಂಕಾರೀಚೆ ಅಂತ ಸ್ಮರಣತ್ವ ನೃಸಿಂಹಸೆ ಶಕ್ರೋ ಮುಕ್ತೋ ಬೃಹದ್ವಧಾತ್ ಹಿರಣ್ಯಕಹೃತಾ ತಥೈವಾಪ್ಸರಸಾಂಗಣ ಇಯಭಂಗನೆ ಮುಂದೆ ಒಂದು ಶ್ಲೋಕ ಇದೆ ದೇವಸ್ತ್ರೀಯೋಸುರಗ್ರಹೇ ಪಿಹಿತ ಅನಾಥಾ ಅಸುರ ಗ್ರಹದಲ್ಲಿ ಇರುವಂತಹ ಕೂಡ ಮೋಚನೆ ಮಾಡಿದ ನರಸಿಂಹ ಈ ಕಥೆ ನಮಗೆ ಗೊತ್ತೇ ಇಲ್ಲ ಅದಕ್ಕೆ ಶ್ರೀಮಧಾಚಾರ್ಯರಂತಾರೆ ಎಷ್ಟೋ ಅಪ್ಸರಾಸ್ತ್ರೀಯರನ್ನು ಹಿರಣ್ಯಕಶಪು ತನ್ನ ಹತ್ರ ಇಟ್ಟುಕೊಂಡಿದ್ದ ಆ ಹಿರಣ್ಯಕಶಿಪುವಿನ ಸಂಹಾರ ಮಾಡಿ ಎಲ್ಲ ಅಪ್ಸರಾಸ್ತ್ರೀಯರನ್ನು ಅವರವರ ಸ್ಥಾನಕ್ಕೆ ಕೊಟ್ಟು ಕಳಿಸಿದ ಇಂದ್ರದೇವರಿಗೂ ಬಂದ ಬ್ರಹ್ಮಹತ್ಯಾದೋಷವನ್ನು ಪರಿಹಾರ ಮಾಡಿದ ನರಸಿಂಹದೇವರು ಜಘ್ನೆ ಸುರೇಂದ್ರಮಭಯಾಯ ಸತಂ ನೃಸಿಂಹೇ ನೃಸಿಂಹಾವತಾರದಲ್ಲಿ ಆ ಹಿರಣ್ಯಕಶುಪುವಿನ ಸಂಹಾರವನ್ನು ಮಾಡಿ ದೇವತಾಸ್ತ್ರೀಯರನ್ನು ಉದ್ಧಾರ ಮಾಡಿ ಇಂದ್ರನನ್ನು ಉದ್ಧಾರ ಮಾಡಿದ ಮೂರು ಕಾರ್ಯಗಳನ್ನು ಪ್ರಧಾನವಾಗಿ ಮಾಡಿದ್ದಾನೆ ಇನ್ನೂ ಬೇಕಾದಷ್ಟು ಮಾಡಿದ್ದಾನೆ ದೇವಾಸುರೇ ಯುಧಿಸದೈತ್ಯಪತೀನ್ಸುರಾರ್ಥೆ ಹತ್ವಾಂತರೇ ಶುಭಮ ಹವನಾನ್ಯ ದಾತ್ಕಲಾಭಿ ಭೂತ್ ಅಥವಾ ಮನ ಇಮಾ ಹರತ್ಬಲೆ ಹೇಕ್ ಯಾಂಚಾಚಲೇನ ಸಾಮಿತೆ ಸುತೇಭ್ಯ ದೇವಾಸುರೇ ಯುಧಿ ದೇವಾಸುರ ಸಂಗ್ರಾಮದಲ್ಲಿ ಹತ್ವ ದೇವತೆಗಳಿಗೋಸ್ಕರ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ ಭವನನ್ಯ ದಾತ್ಕಲಾಭಿ ಈ ಸಮಗ್ರವಾದ ಹದಿನಾಲ್ಕು ಲೋಕಗಳನ್ನು ತನ್ನ ಅವತಾರಗಳಿಂದ ಪರಮಾತ್ಮ ರಕ್ಷಣೆ ಮಾಡಿದ ಯಾವುದು ಆ ಅವತಾರಗಳು ಯಾವುದು ಅಂದರೆ ಅದಕ್ಕೆ ಹೇಳ್ತಾರೆ ಶಿವಮುದಾಚಾರ್ಯರು ಉಪೇಂದ್ರ ಇಂದ್ರನಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಪ್ರತಿಮನ್ವಂತರದಲ್ಲಿ ದೇವರೇನ ಅವತಾರ ಮಾಡ್ತಾನಲ್ಲ ಆ ಅವತಾರಗಳಿಗೆ ಉಪೇಂದ್ರ ಅಂತ ಹೆಸರು ಇವಾಮನ ಒಬ್ಬನೇ ಅಲ್ಲ ಇವನು ಉಪೇಂದ್ರ ಅಷ್ಟೆ ಉಪೇಂದ್ರ ಅಂದರೆ ಇಂದ್ರನಿಗೆ ಉಪಕಾರ ಮಾಡುವ ಪರಮಾತ್ಮ ಆದ್ದರಿಂದ ಅವನಿಗೆ ಉಪೇಂದ್ರ ಎಂಬುದಾಗಿ ಹೆಸರು ಉಪಕಾರ ಮಾಡುವವನು ಇಂದ್ರನಿಗೆ ಆದ್ರಿಂದ ಉಪೇಂದ್ರ ಹಾಗಾದ್ರೆ ಇಂದ್ರೋಪ್ಪ ಅನ್ಬೇಕಲ್ಲ ಇಂದ್ರನಿಗೆ ಉಪಕಾರ ಮಾಡುವವನು ಅಂತ ಅಲ್ಲ ಇಂದ್ರನಿಗೆ ಅಂತೂ ಮೊದಲ ಹೆಸರು ಬರಬಾರದು ಉಪಕಾರ ಮಾಡಿದವನು ದೊಡ್ಡವನು ಮೊದಲ ಹೆಸರು ಅವನು ಬರಬೇಕು ಹಾಗ ಕೆಲವರು ಪತ್ರ ಬರೀತಾರೆ ಯಾರೋ ಒಬ್ರು ಗೋವಿಂದಾಚಾರ್ಯರು ಗೋವಿಂದಾಚಾರ್ಯರಿಗೆ ಶ್ರೀರಾಮಚಂದ್ರನು ಮಾಡುವ ನಮಸ್ಕಾರಗಳು ಓ ಶ್ರೀರಾಮಚಂದ್ರನೂ ಅಂತ ಹೆಸರು ನಂದು ಆಮೇಲೆ ಬಂತಲ್ಲ ಹಾಗೆ ಬರಬಾರ್ದು ಶ್ರೀರಾಮಚಂದ್ರನು ಗೋವಿಂದಾಚಾರ್ಯರಿಗೆ ಮಾಡುವ ನಮಸ್ಕಾರ ಅಲ್ಲಿ ನಮಸ್ಕಾರನೇ ಮಾಡೋದು ನಿನ್ನ ಹೆಸರು ಆಮೇಲೆ ಬಂದರೆ ಏನು ಗಂಟು ಹೋಗೋದಿದೆ ಬರಬಾರದು ಮೊದಲು ನನ್ನ ಹೆಸರು ಬರಬೇಕು ಇದು ವ್ಯರ್ಥವಾದ ಅಪೇಕ್ಷೆ ಆದರೆ ಇಲ್ಲಿ ಸಾರ್ಥಕ ಸರ್ವೋತ್ತಮನಾದದ್ದರಿಂದ ದೇವರ ಹೆಸರು ಮೊದಲು ಯಾರಿಗೆ ಉಪಕಾರ ಮಾಡಿದೆ ಅದು ಮುಂದೆ ಯಾರು ಮಾಡುವನು ಅವನು ಮೊದಲು ಆದ್ದರಿಂದ ಉಪ ಇರಲಿ ದೇವಾಸುರೇ ಯುಧಿಸ ದೈತ್ಯಪತೀನ್ಸುರಾರ್ಥೆ ಹತ್ವಾಂತರೇ ಶುಭಮನ ಅನ್ಯ ದತ್ಕಲಾಭಿ ಉಪೇಂದ್ರ ರೂಪೀ ಭಗವಾನ್ ಪ್ರತಿಮನ್ವಂತರಂ ಪ್ರಭು ಅಸುರಾನ್ ಹಂತಿ ನಿಯತಂ ಪ್ರತಿಮನ್ವಂತರದಲ್ಲಿಯೂ ಒಂದಿಲ್ಲ ಒಂದು ಅವತಾರ ಮಾಡಿ ದೇವರು ಸ್ವಯಂಭೂಮನ್ವಂತರದಲ್ಲಿ ಯಜ್ಞನಾಮಕನಾಗಿ ಅವತಾರ ಮಾಡಿದ ಹೀಗೆ ಯಾವುದೋ ಒಂದು ರೂಪದಿಂದ ಅವತಾರ ಮಾಡಿ ಪರಮಾತ್ಮ ಅಸುರರ ಸಂಹಾರ ಮಾಡುತ್ತಾನೆ ಆದರೆ ಎರಡು ಮನ್ವಂತರಗಳಲ್ಲಿ ಅವನಿಗೆ ಇಂದ್ರ ಅಂಥರು ಉಪೇಂದ್ರ ಅಲ್ಲ ಯಜ್ಞ ಸ್ವಯಂ ತಾನೆ ಇಂದ್ರ ಹೀಗಾಗಿ ಅಲ್ಲಿ ಉಪೇಂದ್ರ ಬೇಕಾಗಲಿಲ್ಲ ಬೇರೆ ತಾಪಸ ಮನ್ವಂತರದಲ್ಲಿ ಸ್ವಯಂ ತಾಪಸನಾಮಕನಾದ ಮನುವೆ ಇಂದ್ರ ಹೀಗಾಗಿ ಅಲ್ಲಿ ಮತ್ತೆ ಪ್ರತ್ಯೇಕವಾಗಿ ಉಪೇಂದ್ರ ಬೇಕಾಗಿಲ್ಲ ಇನ್ನುಳದ ಮನ್ವಂತರಗಳಲ್ಲಿ ಮಾತ್ರ ಪ್ರತ್ಯೇಕವಾಗಿ ಭಗವಂತ ಅವತಾರ ಮಾಡಿದ್ದಾನೆ ಒಟ್ಟು ಹದಿನೈ ಉಪೇಂದ್ರರು ಅಂತ ಬರೀತಾರೆ ಮನುವಾಗಿ ಕೆಲಸ ಮಾಡಿದ ಮನೂನೇ ಸ್ವಯಂ ಪರಮಾತ್ಮನಾದದ್ದರಿಂದ ತಾಪಸ ಮನ್ವಂತರದಲ್ಲಿ ಅಲ್ಲಿ ಉಪೇಂದ್ರ ಬೇಕಾಗಲಿಲ್ಲ ಇಲ್ಲಿ ಮನು ಸ್ವಯಂಭವ ಮನ್ವಂತರದಲ್ಲಿ ಮನು ಬೇರೆ ಇದ್ದ ಆದರೆ ಇಂದ್ರನೇ ನಾರಾಯಣನಾದದ್ದರಿಂದಲೂ ಉಪೇಂದ್ರ ಬೇಕಾಗಲಿಲ್ಲ ಮನು ಇಂದ್ರ ಉಪೇಂದ್ರ ತಾಪಸ ಪರಮಾತ್ಮ ಮನುವೇ ಅನುಗ್ರಹ ಮಾಡಿದ್ದಕ್ಕೋಸ್ಕರ ಅಲ್ಲಿ ಉಪೇಂದ್ರ ಬರಲಿಲ್ಲ ಯಜ್ಞನಾಮಕ ಇಂದ್ರ ಸ್ವಯಂ ತಾನೆ ವಿಷ್ಣು ಅಲ್ಲಿಯೂ ಉಪೇಂದ್ರ ಬರಲಿಲ್ಲ ಮನು ಬೇರೆ ಇಂದ್ರ ಬೇರೆ ಇದ್ರೆ ಆ ಮನು ಇಂದ್ರ ಇಬ್ಬರನ್ನೂ ರಕ್ಷಣೆ ಮಾಡಲಿಕ್ಕೆ ಉಪೇಂದ್ರ ಬರ್ತಾನೆ ಹದಿನಾಲ್ಕು ಮನ್ವಂತರಗಳ ಪೈಕಿ ಈ ಎರಡು ಬಿಟ್ಟು ಇನ್ನು ಹನ್ನೆರಡರಲ್ಲಿ ಉಪೇಂದ್ರ ಅದಕ್ಕೆ ಬರೀತಾರೆ ಯಾರ್ಯಾರು ವಿಭು ಸತ್ಯಸೇನ ವೈಕುಂಠ ಅಜಿತ ವಾಮನ ಋಷಭ ಶಾಂತ ಧರ್ಮಸೇತು ಸುಧಾಮ ಯೋಗೇಶ್ವರ ಬೃಹತ್ ಭಾನು ಎಂಬ ಹೆಸರಿನಿಂದ ಪರಮಾತ್ಮ ಅಷ್ಟಮಸ್ಕಂದದಲ್ಲಿ ಹೇಳಿದ ರೀತಿಯಲ್ಲಿ ಹನ್ನೆರಡು ರೂಪಗಳಿಂದ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಮತ್ತು ಇನ್ನೆರಡು ಮನ್ವಂತರಗಳಲ್ಲಿ ದೇವರು ರಕ್ಷಣೆ ಮಾಡೋದಿಲ್ಲ ಅಂತ ತಿಳಿಬೇಡಿ ಉಪೇಂದ್ರ ಅಂತ ಅಷ್ಟೇ ಆವಾಗ ಆವಾಗ ತಾಪಸ ಮನುವಾಗಿ ಯಜ್ಞನಾಮಕ ಇಂದ್ರನಾಗಿ ರಕ್ಷಣೆ ಮಾಡ್ತಾನೆ ಇನ್ನೂ ಹನ್ನೆರಡು ಮಂತ್ರಗಳ ಮನ್ವಂತರಗಳಲ್ಲಿ ಉಪೇಂದ್ರನಾಗಿ ರಕ್ಷಣೆ ಮಾಡ್ತಾನೆ ಅದರ ಪೈಕಿ ಒಬ್ಬ ಉಪೇಂದ್ರ ವಾಮನ ಅಸುರಾನ್ಹಂತಿ ನಿಯತಂ ಶ್ರಾದ್ದ ದೈವೇ ಚ ವಾಮನ ವೈವಸ್ಸುತ ಮನ್ವಂತರದಲ್ಲಿ ಉಪೇಂದ್ರ ಯಾರು ಅಂದರೆ ವಾಮನೇ ಇತಿ ವಾಮನೆ ವಾಮನ ಪುರಾಣದೊಳಗೆ ಹೇಳಿದ್ದಾರೆ ಇದನ್ನು ಈ ರೀತಿಯಾಗಿ ಹಾಗಾದರೆ ಇದನ್ನು ಪ್ರತ್ಯೇಕ ಯಾಕೆ ಹೇಳಿದರು ಅಂತ ಹತ್ವಂತರೇ ಶುಭವನ ಅನ್ಯ ಉಪೇಂದ್ರ ಹನ್ನೆರಡು ಉಪೇಂದ್ರ ರೂಪಗಳಿಂದ ಮನ್ವಂತರಗಳಲ್ಲಿ ರಕ್ಷಣೆ ಮಾಡಿದ ಅಂತ ಮೇಲೆ ಹೇಳಿ ಭೂತ್ವಾ ವಾಮನ ಇಮಾ ಮಹರದ್ಬಲೆ ಕ್ಷಮಾ ಅಂತ ವಾಮನಾವತಾರವನ್ನು ಪ್ರತ್ಯೇಕ ಯಾಕೆ ಹೇಳಿದರು ಉಪೇಂದ್ರರಲ್ಲಿ ಅದೂ ಒಂದು ಸೇರಿದೆಯಲ್ಲ ಅಂದರೆ ನಾವೆಲ್ಲ ಹುಟ್ಟಿದ್ದು ವೈವಸ್ತುತ ಮನ್ವಂತರದಲ್ಲಿ ವಿಶೇಷವಾಗಿ ವಾಮನ ಉಪಾಸನೆ ಮಾಡಬೇಕು ಅಂತ ನಮಗೋಸ್ಕರ ಪ್ರತ್ಯೇಕ ಹೇಳಿದ್ದಾರೆ ಹೊರತು ಅದು ಸೇರಿದ್ದೆ ಪ್ರತ್ಯೇಕ ಏನಲ್ಲ ನಿಹಿ ಕ್ಷತ್ರಿಯಾ ಮಕೃತ ಗಾಹ್ ಗಾಂಚ ತ್ರಿತಪ್ತ ಕೃತ್ವ ರಾಮಸ್ತು ಹೈಹಯ ಕುಲಾಪ್ಯಯ ಭರ್ಗವಾಗ್ನಿಹಿ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟಕ್ಷತ್ರೇಯರ ಸಂಹಾರ ಮಾಡಿದರು ಪರಶುರಾಮದೇವರು ರಾಮಾವತಾರದಲ್ಲಿ ಸೋಬ್ಧಿಂಬ ಬಂಧ ದಶಭವಕ್ತ ಮಹಂಸ ಲಂಕಾಂ ಸೀತಾಪತಿರ್ಜಯತಿ ಲೋಕಂ ಅಲಂಘ್ಯ ಕೀರ್ತಿ ಸಮುದ್ರದಲ್ಲಿ ಸೇತುವಂಧನವನ್ನು ಮಾಡಿ ರಾವಣಾಸುರನ ಸಂಹಾರ ಮಾಡಿ ಲಂಕೆಯನ್ನು ಗೆದ್ದ ಸೀತಾಪತಿ ಅಲಂಘ್ಯಕೀರ್ತಿಯಾದವನು ಶ್ರೀರಾಮಚಂದ್ರ ಇದು ಒಂದು ಅವತಾರ ಭೂಮಿರ್ಭರಾವತರಣಾಯ ಯುಷ್ವಜನ್ಮ ಜಾತಃ ಕರಿಷ್ಯತಿ ಶುರೈರ ಪಿ ದುಷ್ಕರಾಣಿ ಭೂಭಾರ ಹರಣಕ್ಕಾಗಿ ಯದುಕುಲದಲ್ಲಿ ಅವತಾರ ಮಾಡಿದಂತಹ ಪರಮಾತ್ಮ ಯಾರಿಗೂ ಮಾಡಲು ಅಸಾಧ್ಯವಾದ ಗೋವರ್ಧನೋದ್ಧಾದಿ ಮಹಾಮಹಾಕಾರ್ಯಗಳನ್ನು ಮಾಡಿದ್ದಾನೆ ವಾದೈರ್ವ್ಯಮೋಹಯತಿಯಜ್ಞ ಕೃತೋತದರಹಾನ್ ಯಜ್ಞ ಮಾಡುವ ಯೋಗ್ಯತೆ ಇಲ್ಲದೆ ಇದ್ದಂತಹ ಜನರನ್ನು ಯಜ್ಞ ಮಾಡುವಾಗ ಮೋಹವುಂಟು ಮಾಡಿ ನಾವು ಯಜ್ಞ ಮಾಡಬಾರದು ವೇದಗಳು ಪ್ರಮಾಣ ಅಲ್ಲ ಜಗತ್ತೆಲ್ಲ ಆ ಸುಳ್ಳು ಇದು ಶೂನ್ಯ ಅನ್ನುವ ರೀತಿಯಲ್ಲಿ ಅವರಿಗೆ ಪ್ರಚೋದನೆ ಮಾಡಿದ ಬುದ್ಧನಾಗಿ ಶೂದ್ರಾನ್ ಕಲೇಹ ಕಲೆಹೇ ಕ್ಷಿತಿಭುಜೋನ್ಯ ಹನಿಷ್ಯದಂತೆ ಕಲೆಹೇ ಅಂತೆ ಕಲಿಯುಗದ ಕೊನೆ ಭಾಗದಲ್ಲಿ ಎಲ್ಲ ದುಷ್ಟರಾದ ಕ್ಷತ್ರಿಯರ ರಾಜರುಗಳನ್ನು ನಾಶ ಮಾಡುತ್ತಾನೆ ಕಲ್ಕಿ ರೂಪದಿಂದ ಕಲೆಸ್ತು ಕಾತ್ಕಾರತ ಕಲ್ಕಿ ಆ ಕಲಿಯ ದೋಷಗಳನ್ನು ಪರಿಹರಿಸ್ತಾನೆ ಎನ್ನುವುದಕ್ಕಾಗಿ ಅವನಿಗೆ ಕಲ್ಕಿ ಅಂತ ಕರೀತಾನೆ ವಿಧಾನಿ ಕರ್ಮಾಣಿ ಜನ್ಮಾನಿಚ ಜಗತ್ಪತೆ ಭೂರಿಣಿ ಭೂರಿಯ ಶಸಃಃ ವರ್ಣಿತಾನಿ ಮಹಾಭುಜ ಈ ಮಾತನ್ನು ಸರಿಯಾಗಿ ತಿಳ್ಕೊಳ್ಳಿ ಶೂದ್ರಾನ್ ಕಲೆಹೇ ಕ್ಷಿತಿಭುಜೋ ನಹನಿಷ್ಯದ ಅಂತೆ ಕಲಿಯುಗದ ಅಂತದಲ್ಲಿ ಕೊನೆಗೆ ಕಲ್ಕಿಯ ಅವತಾರ ಈಗನೇ ಕಲ್ಕಿಯ ಅವತಾರ ಆಗಿದೆ ಅಂತ ಹೇಳ್ತಾರೆ ಕೆಲವರು ಸರಿಯಲ್ಲ ಅದು ಸ್ಪಷ್ಟವಾಗಿ ಹೇಳುತ್ತದೆ ಭಾಗವತ ಅಂತೆ ಕೊನೆಗಾಗೋದು ಈಗಲ್ಲ ಏವವಿಧಾನಿ ಕರ್ಮಾಣಿ ಜನ್ಮಾಚ ಜಗತ್ಪತೆ ಭೂರಿಣಿ ಭೂರಿಯಶ ಸಹ ವರ್ಣಿತಾನಿ ಮಹಾಭುಜ ಹೀಗೆ ಪರಮಾತ್ಮನ ಅನಂತ ಅವತಾರಗಳಿವೆ ಅನಂತ ಕೀರ್ತಿಯುಳ್ಳ ಆ ಪರಮಾತ್ಮನ ಅನೇಕ ಅವತಾರಗಳನ್ನು ಯಥಾಶಕ್ತಿಯಾಗಿ ನಾನು ಹೇಳಿದ್ದೇನೆ ಇನ್ನೂ ಆ ಪರಮಾತ್ಮನ ಅವತಾರಗಳು ಅಗಣಿತವಾದದ್ದಿವೆ ಎಂಬುದಾಗಿ ದ್ರುಮಿಲರು ನಿಮಿರಾಜನಿಗೆ ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣಸ್ತಾರೆ